ಮೂಕ ಕರೋತಿ ವಾಚಾಲ ಪಂಗು ಲಂಘಯತೆ ಗಿರಿ ಯತ್ಕೃತಾತಮಹ ವಂದೇ ಪರಮಾನಂದ ಮಾಧವಂ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರವನ್ನು ಇಲ್ಲಿ ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಈ ಮನೋಭಾವವನ್ನು ಬೆಳೆಸುವಲ್ಲಿ ಮುಂದಾಗಿರುವಂತಹ ಶ್ರೀ ಥವಳ ಕಾಲೇಜ್ ಇದರ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ಆತ್ಮೀಯರಾದಂತಹ ಸಂತೋಷ ಅವರೇ ಅದೇ ರೀತಿ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರೇ ಮತ್ತು ಇವತ್ತು ಇಡೀ ದಿವಸ ಆಧ್ಯಾತ್ಮಿಕ ಚಿಂತನೆಗೆ ಮನಸ್ಸನ್ನು ತೆರೆದುಕೊಂಡು ಸಿದ್ಧರಾಗಿ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಇದರ ಕುರಿತು ನಮ್ಮ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವ ಬದುಕಿಗೆ ಮೂಲಾಧಾರವಾಗಿರುವಂತಹ ಧರ್ಮದ ಒಂದು ನೆಲೆಯನ್ನು ಕಲ್ಪಿಸಿರುವಂತಹದ್ದು ಬಹಳ ವಿಶೇಷ ಅಂತ ನನಗನ್ನಿಸ್ತಾ ಇದೆ ಆ ನೆಲೆಯಲ್ಲಿ ಶ್ರೀಮದ್ ಭಗವದ್ಗೀತೆ ಬದುಕು ಎನ್ನುವುದು ನಾನು ಇಲ್ಲಿ ನಿಮ್ಮ ಮುಂದೆ ಮಾತನಾಡಬೇಕಾದಂತಹ ವಿಷಯ ಅಂತ ಸಂಘಟಕರು ಸೂಚಿಸಿದ ಹಾಗೆ ನನ್ನ ಮತಿಯ ಮಿತಿಯೊಳಗೆ ನನ್ನ ಚಿಂತನೆಯ ಮಿತಿಯೊಳಗೆ ನನ್ನ ಸೀಮಿತವಾದ ಜೀವನದ ಅನುಭವದ ಮಿತಿಯೊಳಗೆ ತಿಳಿದಂತಹ ಅರ್ಥ ಮಾಡಿಕೊಂಡಂತಹ ವಿಷಯವನ್ನು ಶಕ್ತಿಯಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ ನಮಗೆಲ್ಲ ಯಾವುದೇ ವಿಷಯ ಇರಲಿ ಯಾವುದೇ ಸ್ಥಳ ಇರಲಿ ನಾವು ಎಲ್ಲೇ ಇರಲಿ ಹೊರಗಡೆಯಿಂದ ಒಂದು ಒತ್ತಡ ಇಲ್ಲ ಅಂತಾದರೆ ನಮ್ಮಲ್ಲಿ ಕೆಲಸ ಮಾಡಿಸ್ಲಿಕ್ಕಾಗೋದಿಲ್ಲ ಹೊರಗಡೆಯಿಂದ ಒಂದು ಒತ್ತಡ ಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕಾಲೇಜ್ ಆವರಣಕ್ಕೆ ಬಂದು ಪ್ರಾಂಶುಪಾಲರ ಕೊಠಡಿಗೆ ಸಂತೋಷವರು ನಮ್ಮನ್ನು ಕರೆದುಕೊಂಡು ಹೋದರು ಅಲ್ಲಿ ಕುಳಿತುಕೊಂಡಿದ್ವಿ ನಾವಿಲ್ಲಿ ಬರುವವರೆಗೆ ನಮ್ಮೆಲ್ಲ ಮಕ್ಕಳು ಜೋರಾಗಿ ಮಾತಾಡ್ತಾಯಿದ್ರು ಯಾಕೆ ಅಂದರೆ ಒತ್ತಡ ಇಲ್ಲ ಪ್ರಾಂಶುಪಾಲರು ಬಂದರು ಸಂಘಟಕರು ಬಂದರು ಹೀಗೆ ಬರಬೇಕಿದ್ದರೆ ಅವರು ಬರ್ತಾಯಿದ್ದಂತೆ ನಮ್ಮ ಮಾತುಗಳು ನಿಧಾನಕ್ಕೆ ಏನಾಯಿತು ಅಂತಂದರೆ ಕಡಿಮೆ ಆಯಿತು ಯಾಕೆ ಅಂತಂದರೆ ಓ ಕಾಲೇಜ್ ಪ್ರಿನ್ಸಿಪಾಲ್ ಬಂದಿದ್ದಾರೆ ನಾವೀಗ ಅಥವಾ ಈಗ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ ಈ ಕಾರ್ಯಕ್ರಮ ಆರಂಭ ಆಗ್ತಾಯಿದೆ ಅಂತಾದರೆ ಇನ್ನು ಮಾತನಾಡೋರು ಬೇರೆ ಇದ್ದಾರೆ ನಾವು ಸುಮ್ಮನೆ ಕುಳಿತುಕೊಳ್ಬೇಕು ನೋಡಿ ಇದು ಒತ್ತಡ ಅಂತ ಇರೋದು ಇದಕ್ಕೆ ಒತ್ತಡ ಅಂತ ಹೇಳೋದು ಪ್ರೆಷರ್ ಇಡೀ ಮಕ್ಕಳೇ ಆಶ್ಚರ್ಯ ಆಗ್ಬೋದು ಇಡೀ ಮನುಷ್ಯನ ಬದುಕೆ ಇವತ್ತು ಒತ್ತಡ ಮಯ ನಮ್ಮ ಬದುಕು ಯಾವ ಕಡೆಗೆ ಸಾಗಬೇಕಿತ್ತೋ ಅದರ ವಿರುದ್ಧ ದಿಗ್ನಲ್ಲಿ ನಾವಿದ್ದೀವಿ ನಮಗೆ ಹೊರಗಡೆಯಿಂದ ಒತ್ತಡ ಬಿತ್ತೆ ನಾವು ಕೆಲಸ ಮಾಡ್ತೀವಿ ಅಂತಂದರೆ ನಮ್ಮ ಮನಸ್ಸು ಎಷ್ಟು ಅಧಃತನ ಹೊಂದಿದೆ ಅಂತ ಒಮ್ಮೆ ಯೋಚನೆ ಮಾಡಿ ಬೇರೆಯವರು ಹೇಳಿ ಈ ಕೆಲಸ ಮಾಡೋದಕ್ಕೂ ನನಗೆ ನಾನೇ ಓ ಈ ಕೆಲಸ ನಂದು ಅಂತ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನಿಮಗೆ ಗೊತ್ತಿದೆ ಅದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಕಲಿಸೋದಕ್ಕಿಂತ ಟೀಚರ್ಸಿಗೆ ಪಾಪ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಲಿಸೋದೇ ಹೆಚ್ಚು ಇತ್ತೀಚೆಗೆ ನಮಗದು ಅರ್ಥ ಆಗಿದೆ ಹಾಗಿದ್ದು ಒತ್ತಡಕ್ಕೆ ಬಲಿಯಾದ ಜೀವನ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಇವತ್ತಿನ ಈ ಒಂದು ಸನ್ನಿವೇಶವನ್ನು ಹೇಳಿದೆ ಯಾಕೆ ಅಂತಂದರೆ ವಿಷಯ ಇರೋದೇ ಒತ್ತಡದ ಬಗ್ಗೆ ವಿಷಯದ ಒತ್ತಡದಲ್ಲಿ ನಾನಿದ್ದೇನೆ ವಿಷಯ ಇರೋದು ಒತ್ತಡದ ಬಗ್ಗೆ ಪ್ರೆಷರ್ ಹೌ ಟು ಹ್ಯಾಂಡ್ಲ್ ಪ್ರೆಷರ್ ಇನ್ ಅವರ್ ಲೈಫ್ ನಮ್ಮ ಜೀವನದಲ್ಲಿ ನಾವು ಬದುಕಿನಲ್ಲಿ ನಾವು ಒಂದು ಒತ್ತಡವನ್ನು ಪ್ರೆಷರನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ನೀವು ಕುಳಿತಂತಹ ಈ ಒಂದು ಸಭೆಯಲ್ಲಿ ನಮ್ಮ ಮುಂದಿನ ಹೊಸ ಪೀಳಿಗೆ ನಮಗೆ ಕಾಣ್ತಾ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಆಸುಪಾಸಿನಲ್ಲಿರುವಂತಹ ನೀವು ಇನ್ನೊಂದು ಹತ್ತು ವರ್ಷಕ್ಕೆ ನಿಮ್ಮ ಜೀವನದ ನಿಜವಾದಂತಹ ಯಾವ ಒಂದು ಹೊಸ ಹಂತ ಇದೆ ಎತ್ತರ ಇದೆ ಅದನ್ನು ತಲುಪಲಿಕ್ಕಿದ್ದೀರ ಔದ್ಯೋಗಿಕವಾಗಿರಬಹುದು ನಮ್ಮ ಜೀವನದ ನಮ್ಮ ವೈಯಕ್ತಿಕ ಜೀವನದಲ್ಲಿರಬಹುದು ಮಕ್ಕಳೇ ಈಗಲೇ ಪಾಪ ನಿಮಗೆ ಒತ್ತಡ ಸಹಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ ಜೀವನದ ನಿಜವಾದ ಹೋರಾಟದಲ್ಲಿ ನೀವು ಹೇಗೆ ಸಹಿಸ್ಕೊಳ್ತೀರ ಯೋಚನೆ ಮಾಡಿ ಹೊರಗಡೆಯಿಂದ ನಮಗೆ ಪ್ರೆಷರ್ ಇಲ್ಲ ಅಂತಾದ್ರೂ ನಾವು ಕೆಲಸ ಮಾಡಲ್ಲ ಇದು ಒಂದಾಯಿತು ಎರಡನೇದಾಗಿ ನಮಗೆ ನಾವೇ ಬೇಕು ಅಂತ ಅನಗತ್ಯವಾಗ ಒಂದಷ್ಟು ಪ್ರೆಷರನ್ನು ವಿ ಆರ್ ಕ್ರಿಯೇಟಿಂಗ್ ಇನ್ ಅವರ್ ಸಲ್ಸ್ ನಮ್ಮೊಳಗೆ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಸುಮ್ಮನೆ ಒಂದಷ್ಟು ಉದಾಹರಣೆ ಹೇಳಿ ಅದನ್ನು ನಿವಾರಣೆ ಮಾಡಲಿಕ್ಕಿರುವಂತಹದ್ದು ಭಗವದ್ಗೀತೆ ಹಾಗಾಗಿ ಆ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ನಾವಿವತ್ತು ಬದುಕ್ತಾ ಇರೋದೇ ಒಂದು ಜಾಲದ ಬದುಕ್ತಾ ಇದ್ದೀವಿ ನಾವು ಈಗ ಪ್ರಾರ್ಥನೆ ಮಾಡಿದರು ಜಿನನನ್ನು ಹೇಗೆ ನಾವು ಕಾಣಬೇಕು ಜಿನ ಎನ್ನುವ ತತ್ವದ ಬಹಳ ದೊಡ್ಡ ವ್ಯಾಪ್ತಿ ಏನು ಎನ್ನುವುದನ್ನು ಪ್ರಾರ್ಥನೆ ತುಂಬ ಸೊಗಸಾಗಿ ಹೇಳುತ್ತೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಒಂದು ಮುಕ್ತರನ್ನಾಗಿಸುವ ನಮ್ಮನ್ನು ನಮ್ಮ ಮನಸ್ಸನ್ನು ಸ್ವತಂತ್ರವಾಗಿಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಕಾರ್ಯವನ್ನ ಯಾವ ಗ್ರಂಥಗಳು ಮಾಡುತ್ತೋ ಅದಕ್ಕೆ ನಾವು ಆಧ್ಯಾತ್ಮಿಕ ಗ್ರಂಥಗಳು ಅಂತ ಹೇಳ್ತೀವಿ ನಮ್ಮ ಮನಸ್ಸನ್ನು ಯಾವುದು ಅತ್ಯಂತ ಸ್ವತಂತ್ರರನ್ನಾಗಿಸುತ್ತೋ ಸ್ವತಂತ್ರವನ್ನಾಗಿಸುತ್ತೋ ಅಂತಹ ಮೌಲ್ಯಗಳಿಗೆ ನೈತಿಕ ಮೌಲ್ಯ ಆಧ್ಯಾತ್ಮಿಕ ಮೌಲ್ಯ ಅಂತ ನಾವು ಹೇಳ್ತೀವಿ ನೋಡಿ ನಾವೆಲ್ಲ ಜಾಲದೊಳಗೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಅದಕ್ಕೆ ಹೇಳಿದೆ ಯಾವ ಜಾಲ ಅಂತಂದರೆ ಇವತ್ತು ಬಹಳ ದೊಡ್ಡ ಜಾಲ ಯಾವುದು ಅಂತಂದರೆ ನಾವೆಲ್ಲ ಸಣ್ಣವರಾಗಿದ್ದಾಗ ಅಂದರೆ ಈಗೊಂದು ಇಪ್ಪತ್ತು ವರ್ಷದ ಹಿಂದೆ ಆಗ ಕಳ್ಳರ ಜಾಲ ಹೆಚ್ಚಿಗೆ ಆಯ್ತು ಮೋಸಗಾರರ ಜಾಲ ಹೆಚ್ಚಿಗೆ ಆಯಿತು ಬೇರೆ ಬೇರೆ ಇಂತಹ ಜಾಲ ಇತ್ತು ಪಾಪ ನಿಮ್ಗೆ ಅದೆಲ್ಲ ಸಮಸ್ಯೆ ಇಲ್ಲ ನಿಮಗೆ ಅಂತರ್ಜಾಲದ ಸಮಸ್ಯೆ ಇದೆ ನೀವು ಅದ್ರೊಳಸಿಕ್ಕ ಹಾಕ್ಕೊಂಡು ಒದ್ದಾಡ್ತಾ ಇರೋದು ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅಂತರ್ಜಾಲದೊಳಗೆ ಹೋಗಿಬಿಟ್ರಿ ಅಂತ ಆದರೆ ಹೊರಗಡೆ ತರಲಿಕ್ಕೆ ಆಗೋದಿಲ್ಲ ಇದು ಇವತ್ತಿನ ಸಮಸ್ಯೆ ಅದಕ್ಕೋಸ್ಕರ ಬೇಕಾಗಿದ್ದು ಯಾವುದು ನೈತಿಕ ಮೌಲ್ಯ ಆಧ್ಯಾತ್ಮಿಕ ಮೌಲ್ಯ ಯಾಕೆ ಅಂತಂದರೆ ಒಳಗಡೆ ಸಿಕ್ಕಿಕೊಳ್ಳೋದಕ್ಕೆ ಬಹಳ ಸುಲಭ ಹೊರಗಡೆ ತರೋದಕ್ಕೆ ಬಹಳ ಕಷ್ಟ ಯಾವುದೇ ಆದರೂ ಅಷ್ಟೆ ಅದಕ್ಕೆ ಬೇಕಾಗಿದ್ದು ಅಂತಹ ಒಳಗಡೆ ಸಿಕ್ಕಾಕ್ಕೊಂಡು ಮನಸ್ಸು ವಿಲ ವಿಲ ಹಾಗೆ ಸಿಕ್ಕಾಕ್ಕೊಂಡು ನೀವು ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಚಡಪಡಿಸಬೇಕಿದ್ರೆ ನಿಮ್ಮನ್ನು ಅಲ್ಲಿಂದ ಸಂಪೂರ್ಣವಾಗಿ ಹೊರತರುವಂತಹ ಕೆಲಸ ಮಾಡುವುದಕ್ಕೆ ಇಂತಹ ಶಿಬಿರಗಳು ಅತ್ಯಂತ ಅಗತ್ಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಬೇಕು ಅಂತ ಈ ಸಂದರ್ಭಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಅದೇ ಒತ್ತಡ ನಿಮಗಿರೋದು ಅಂತರ್ಜಾಲದ ಒತ್ತಡದಲ್ಲಿ ನೀವಿದ್ದೀರಾ ಒಂದು ಕನೆಕ್ಷನ್ ಒಂದು ಸಿಕ್ಬಿಟ್ರೆ ನಮ್ಮನ್ನು ನಾವು ಮರ್ತುಬಿಡ್ತೀವಿ ನಾವು ಎಲ್ಲಿದ್ದೀವಿ ನಾವು ಏನು ಮಾಡ್ತಾ ಇದ್ದೀವಿ ನಾವು ಹೆಂಗಿದ್ದೀವಿ ಎನ್ನುವುದನ್ನು ಯೋಚನೆ ಮಾಡದೆ ಅದರೊಳಗೆ ಲೀನವಾಗಿ ಹೋಗ್ಬಿಡ್ತೀವಿ ಅದರಿಂದ ಯಾರನ್ನು ಹೊರಗಡೆ ತರಲಿಕ್ಕೆ ಆಗೋದಿಲ್ಲ ಅಂತ ಚಡಪಡಿಸುವಂತಹ ಕಾಲೇಜಿನ ಸಿಬ್ಬಂದಿಗಳು ಉಪನ್ಯಾಸಕರು ನಿಮ್ಮ ಟೀಚರ್ಸ್ ಇದ್ದಾರೆ ನಿಮ್ಮ ಟೀಚರ್ಸ್ಗಿಂತ ಹೆಚ್ಚಾಗಿ ನಿಮ್ಮ ಪೇರೆಂಟ್ಸ್ ಇದ್ದಾರೆ ಯೋಚನೆ ಮಾಡಿ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳ ಬಗ್ಗೆ ತುಂಬ ಚಿಂತೆ ಇದೆ ಅದ್ರ ನೆಕ್ಸ್ಟು ಹೆಚ್ಚು ನಿಮ್ಮ ಬಗ್ಗೆ ಯೋಚನೆ ಮಾಡಬಹುದಾದಂತಹ ವ್ಯಕ್ತಿತ್ವ ಇದ್ದರೆ ಅದಕ್ಕೆ ಶಿಕ್ಷಕ ಅಂತ ಹೆಸರು ಆ ವ್ಯಕ್ತಿತ್ವಕ್ಕೆ ಆ ಎಲ್ಲ ನಮ್ಮ ಅಪ್ಪ ಅಮ್ಮಂದಿರು ಅಥವಾ ನಮ್ಮ ಪೋಷಕರೇನಿದ್ದಾರೆ ಆ ಪೋಷಕರಿಗೆ ಇವತ್ತಿನ ಹೆಚ್ಚು ಆತಂಕ ಇರೋದು ನಮ್ಮ ಮಕ್ಕಳ ಬಗ್ಗೆ ಏನು ಅಂತಂದರೆ ಕೈಯಲ್ಲೇ ಟೈಮ್ ಬಾಂಬ್ ಇಟ್ಕೊಂಡು ಇವ್ರು ಓಡಾಡ್ತಾರಲ್ಲ ಇವರು ಎಷ್ಟೊತ್ತಿಗೆ ಏನು ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಇದು ಸಮಸ್ಯೆ ಈ ಸಮಸ್ಯೆಯಿಂದ ಹೊರಗಡೆ ತರಲಿಕ್ಕಾಗಲ್ಲ ಯಾಕೆ ಅಂತಂದರೆ ಅದು ನಮ್ಮೊಳಗೆ ಸೇರ್ಕೋಬಿಟ್ಟಿದೆ ಸೇರ್ಕೊಂಡಿರೋದರಿಂದ ಹೊರಗಡೆ ತರಬೇಕು ಅಂತ ಆದಾಗ ನಮಗೆ ನಮ್ಮ ಜೀವನದ ಧರ್ಮಗಳು ಜೀವನದ ಧರ್ಮ ಗ್ರಂಥಗಳು ಬೇಕಾಗತ್ತೆ ಅಂತಹ ಧರ್ಮಗ್ರಂಥಗಳಲ್ಲಿ ಶ್ರೀಮದ್ ಭಗವದ್ಗೀತ ಅದು ಒಂದು ಅಂತರ್ಜಾಲದ ಒಳಗೆ ಸಿಕ್ಕಿಕೊಂಡು ನಾವು ಕ್ಷಣ ಕ್ಷಣಕ್ಕೆ ನಮ್ಮ ಸ್ಟೇಟಸ್ ಅನ್ನು ಚೇಂಜ್ ಮಾಡ್ತಾ ಇರ್ತೀವಿ ನಮ್ಮ ಡಿಸ್ಪ್ಲೇ ಪಿಕ್ಕನ್ನು ಚೇಂಜ್ ಮಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಶಿಪ್ಪನ್ನು ಚೇಂಜ್ ಮಾಡ್ತಾ ಇರ್ತೀವಿ ನಮಗೆ ಇವತ್ತು ತುಂಬ ಆತ್ಮೀಯ ಇರುವಂಥದ್ದವ್ರು ನಾಳೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಏನೇನೋ ಹಾಕ್ಕೊಂಡು ಒದ್ದಾಡ್ತಾ ಇರ್ತೀವಿ ಬೇಕಾಯಲ್ಲ ಲೈಫಲ್ಲಿ ಯೋಚನೆ ಮಾಡಿ ಎಲ್ಲೋ ಇರುವಂತಹ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗಿನ ಆ ಸಂಬಂಧವೇ ಅದೊಂದು ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ ಎಷ್ಟೋ ಸಲ ಯಾಕೆ ಬೇಕು ಅಂತ ಅನ್ನಿಸುತ್ತೆ ಆಗ ನಮ್ಮ ಮಕ್ಕಳ ಮನಸ್ಸು ಒತ್ತಡಕ್ಕೆ ಒಳಗಾಗೋದು ಹೌದು ಅಲ್ವೋ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಮಗೆ ಉತ್ತರ ಹೇಳಬೇಕಾದ ಅಗತ್ಯ ಇಲ್ಲ ಒತ್ತಡ ಇರೋದಲ್ಲಿ ಹಳೆ ಕಾಲದಲ್ಲಿ ನಾವು ಓದಬೇಕಿದ್ರೆ ಈ ಯಾವ ಒತ್ತಡ ಇರಲಿಲ್ಲ ಹಾಗಂತ ಸರ್ ಒತ್ತಡ ಇರಲಿಲ್ವೋ ಅಂತ ನೀವು ಕೇಳ್ಬೋದು ಆಗ ಬೇರೆ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ನಾನು ಯಾವಾಗಲೂ ಹೇಳಲಿಕ್ಕಿದೆ ಏನಂತಂದರೆ ಮೊದಲು ಈಗ ನಮ್ಮ ಕಾಲಘಟ್ಟಕ್ಕೆ ನಮಗಿಂತ ಹಿರಿಯರು ರವೀಶ್ ಸರ್ ಅಥವಾ ಅವರು ನಮ್ಗಿಂತ ಸೀನಿಯರ್ಸು ಅವ್ರ ಕಾಲಘಟ್ಟ ನಾವು ಕಂಡಿಲ್ಲ ನಮ್ಮ ಕಾಲದಲ್ಲಿ ಟಿ ವಿ ಕಾರ್ನರಲ್ಲಿತ್ತು ನಾವು ಮಧ್ಯ ಕುಳಿತು ಊಟ ಮಾಡ್ತಾ ಇದ್ವಿ ಈಗ ಟಿ ವಿ ಮಧ್ಯೆ ಬಂದಿದೆ ನಮ್ಮನ್ನು ಮೂಲೆ ಗುಂಪು ಮಾಡಿದೆ ಯಾವಾಗಲೂ ಹೇಳೋ ಮಾತು ನಮ್ಮ ಕಾಲಘಟ್ಟದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ನಮಗೆ ಏನಾಗಿತ್ತು ಅಂತಂದರೆ ಊಟ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಒಂದು ಮಾನದಂಡ ಆಗಿತ್ತು ಇವತ್ತು ಟಿ ವಿ ಸೀರಿಯಲ್ಗಳು ನಮಗೆ ಮಾನದಂಡ ಒಂಬತ್ತು ಗಂಟೆ ಈ ಸೀರಿಯಲ್ ಬಂದರೆ ಈ ಕೆಲಸ ಮಾಡಬೇಕು ಒಂಬತ್ತುವರೆಗೆ ಈ ಸೀರಿಯಲ್ ಬಂದರೆ ಈ ಕೆಲಸ ಮಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಏಳುವರೆಗೆ ಊಟ ಮಾಡಿ ನಿದ್ರೆ ಮಾಡ್ತಿದ್ವಿ ಏಳು ಮೂವತ್ತೈದಕ್ಕೊಂದು ವಾರ್ತೆ ಬರುತ್ತೆ ನಾವೆಲ್ಲ ಕೇಳೋರು ಹೌದಲ್ಲವ ಸರ್ ಹ್ಞೂ ಇವತ್ತಿಗೂ ಆ ವಾರ್ತೆ ಹಾಗೇ ಇದೆ ಆರು ನಲವತ್ತಕ್ಕೊಂದು ಪ್ರದೇಶ ಸಮಾಚಾರ ಅಂತ ಬರ್ತಿತ್ತು ಕೇಳ್ತೀವಿ ನಾವು ನಮ್ಗೆ ಆರು ನಲವತ್ತಾಯಿತು ಅಂತಂದರೆ ಏನು ಅಂತಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಇರ್ಬೋದು ಇನ್ ಜನರಲ್ ನಾವು ಆ ಪ್ರದೇಶ ಸಮಾಚಾರ ಮುಗೀತು ಅಂತಂದರೆ ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ಏನು ನಮ್ಮ ಕರ್ಮಗಳನ್ನು ದಿನನಿತ್ಯ ಮಾಡುವ ಧಾರ್ಮಿಕ ಕ್ರಿಯೆಗಳು ಭಜನೆಯೂ ಇತ್ಯಾದಿ ಮಾಡಿ ಏಳುವರೆಗೆ ವಾರ್ತೆ ಬರ್ತಾಯಿತ್ತು ಊಟ ಮಾಡಿ ಎಂಟು ಗಂಟೆ ಒಂಬತ್ತು ಗಂಟೆ ನಿದ್ರೆ ಮಾಡ್ತಿತ್ತು ಈಗ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆ ಆದರೂ ಪಾಪ ನಿದ್ರೆ ಮಾಡ್ತಾ ಇರ್ತೀರಿ ಅಂತರ್ಜಾಲದ ಒತ್ತಡದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ ಹನ್ನೆರಡು ಗಂಟೆ ಆದರೂ ಆನ್ಲೈನಲ್ಲಿರ್ತೀವಿ ನಾವು ಮೈಂಡ್ ಪೂರ್ತಿ ಅದೇ ಆಗ್ಬಿಟ್ಟಿದೆ ಬೇಕಾಯಿತು ಯೋಚನೆ ಮಾಡಿ ಒಮ್ಮೆ ಈ ವಯಸ್ಸನ್ನು ನಾವು ಯಾವುದಕ್ಕೆ ಬಳಸಬೇಕಿತ್ತೋ ಅದ್ರ ಹೊರತಾಗಿ ನಾವಿದ್ದೀವಿ ಹಾಗಾಗಿ ಈ ಶಿಬಿರಗಳು ಅತ್ಯಂತ ಅಗತ್ಯ ಇದೆ ನಿಮಗೆ ನಮ್ಮ ಒಂದು ಸುಭಾಷಿತ ಇದೆ ಏನು ಅಂತಂದ್ರೆ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ ನೀವು ವಿದ್ಯಾರ್ಥಿ ಹೌದು ಅಂತ ಆದರೆ ಸುಖ ಬಿಡಬೇಕು ನೀವು ಸುಖಾರ್ಥಿಗಳು ಅಂತಾದ್ರೆ ವಿದ್ಯಾರ್ಥಿ ಆಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೊನೆಯಲ್ಲಿ ಹೇಳ್ತಾನೆ ಕುತೂಹ ವಿದ್ಯಾರ್ಥಿನ ಸುಖಂ ವಿದ್ಯಾರ್ಥಿ ಆದವನಿಗೆ ಸುಖ ಎಲ್ಲಿ ಅಂತ ಕ್ವಶನ್ ಅಂತಂದ್ರೆ ವಿದ್ಯಾರ್ಥಿಯಾದಂತಹ ಈ ಏನು ವಯಸ್ಸಿದೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೈದು ವರ್ಷದವರೆಗಿನ ವಯಸ್ಸಿದೆ ಇದು ಸುಖಕ್ಕೆ ಹಂಬಲಿಸುವ ವಯಸ್ಸಲ್ಲ ಇಲ್ಲಿ ನಾವು ಅರ್ಜನೆ ಜ್ಞಾನಾರ್ಜನೆಗೆ ಹಂಬಲಿಸಬೇಕಾದ ಅದಕ್ಕೆ ಬೆಂಬಲಿಸಬೇಕಾದಂತಹ ವಯಸ್ಸಿದು ಈ ವಯೋಮಾನದಲ್ಲಿ ನಾವು ಇರಬೇಕಾದ ಅದು ಹೇಗೆ ಅಂತ ಬಂದರೆ ಇನ್ನೊಬ್ಬ ಸುಭಾಷಿತಕಾರ ಹೇಳ್ತಾನೆ ಪ್ರಥಮೇ ನಾರ್ಜಿತಾ ವಿದ್ಯ ಜೀವನದ ಮೊದಲ ಭಾಗದಲ್ಲಿ ಅಧ್ಯಯನವನ್ನು ಚೆನ್ನಾಗಿ ಮಾಡದೇ ಇದ್ದರೆ ದ್ವಿತೀಯೇ ನಾರ್ಜಿತಂ ಜನ ಜೀವನದ ಎರಡನೇ ಭಾಗದಲ್ಲಿ ಉದ್ಯೋಗಕ್ಕೆ ಸೇರಿದ ಮೇಲೆ ಒಳ್ಳೆ ಹಣವನ್ನು ಗಳಿಸದೇ ಇದ್ದರೆ ತೃತೀಯೇನ ತಪಸ್ತಪ್ತವು ಆ ಜೀವನ ರಿಟೈರ್ಡ್ ಆದಮೇಲೆ ಒಂದಷ್ಟು ಮಾನಸಿಕವಾದಂತಹ ದೃಢತೆಗೆ ಬೇಕಾಗಿ ಚಿಂತನ ಮಂಥನವನ್ನು ಮಾಡದೇ ಇದ್ದರೆ ಚತುರ್ಥೆ ಕಿಂಕರಿಷ್ಯತಿ ಸಾಯ್ಬೇಕಿದ್ರೆ ಇನ್ನೇನು ಉಳೀತದೆ ನೈತಿಕವಾಗಿ ನಮಗೆ ಹಳೇದು ಯೋಚನೆ ಮಾಡಿದರೆ ಬಂದು ಬಾಣ ಹೊಡೆದಾಗೆ ಚುಚಿತಾ ಇರ್ತದೆ ಅಚ್ಚೆ ನಾನು ಅವತ್ತು ಹಾಗೆ ಮಾಡಬಾರ್ದಿತ್ತು ಇವತ್ತು ಹೀಗೆ ಮಾಡಬಾರ್ದಿತ್ತು ಓದಿದ್ದು ಸರಿಯಾಗದೆ ಇದ್ದರೆ ಸಮಸ್ಯೆ ಆಗೋದು ಅವತ್ತೊಂದು ಚೆನ್ನಾಗಿ ಓದ್ಬಿಟ್ಟಿದ್ರೆ ನನಗೆ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪ ಬಿಡ್ತೀವಿ ಒಳ್ಳೆ ಹಣ ಗಳಿಸ್ಬೇಕಿದ್ರೆ ಹಣ ಗಳಿಸೋದು ಬಿಟ್ಟು ಇನ್ಯಾವುದೋ ಒಂದಷ್ಟು ಬೆಳ್ದೇ ಇರುವ ಕೆಲಸಕ್ಕೆ ಹೋದ್ರೆ ಅವನಿಗೂ ಚಿಂತೆ ಆಗುತ್ತೆ ಹಾಗಾಗಿ ಕೊನೆಯಲ್ಲಿ ಹೇಳ್ತಾನೆ ಸುಭಾಷಿತಕಾರ ಚತುರ್ಥೆ ಕಿಂಕರಿಷತಿ ಏನೂ ಮಾಡಲಿಕ್ಕೆ ಇರೋದಿಲ್ಲ ಈ ಮಾತು ಹೇಳ್ತಾನೆ ಯಾಕೆ ಈ ಮಾತು ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ನಾಳೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು ಅಂತಾದರೆ ನೀವು ವಿದ್ಯಾರ್ಥಿಗಳಾಗಿರಬೇಕು ವಿದ್ಯಾರ್ಥಿಗಳಾಗುವ ನೆಲೆಯಲ್ಲಿ ಅದಕ್ಕೊಂದು ನೈತಿಕವಾದ ಬೇಸ್ ಬೇಕು ನೈತಿಕವಾದ ಒಂದು ಅಡಿಪಾಯ ಬೇಕು ಯಾರಿನ ಬೇಕಿದ್ದರೂ ಮಕ್ಕಳೇ ಜೀವನದಲ್ಲಿ ನಾವು ನಂಬಿಸ್ಬಹುದು ಯಾರಿನ ಬೇಕಿದ್ದರೂ ಮಕ್ಕಳೇ ಜೀವನದಲ್ಲಿ ನಾವು ಸೋಲಿಸಬಹುದು ಆದರೆ ಬಹಳ ದೊಡ್ಡದಾದಂತಹ ನಂಬಿಸುವ ಕೆಲಸ ಹೊರ ಜಗತ್ತಿನ ಜೊತೆಗಲ್ಲ ನಿಮ್ಮ ಒಳ ಜಗತ್ತಿನ ಜೊತೆಗೆ ಆಗಬೇಕು ಹೇಳೋದೇ ಭಗವದ್ಗೀತೆ ಬದುಕಿನ ಕುರಿತು ಹೇಳುವ ಬಹಳ ದೊಡ್ಡದಾದ ಮಾತು ನಿಮ್ಮ ಒಳ ಜಗತ್ತನ್ನು ನೀವು ಮೆಚ್ಚಿಸುವ ಕೆಲಸ ಮಾಡಿ ಆಗ ಜಗತ್ತು ಇಡೀ ನಿಮ್ಮನ್ನು ಮೆಚ್ಚುತ್ತದೆ ಜಗತ್ತನ್ನು ಮೆಚ್ಚಿಸ್ದೇನೆ ಹೇಳೋದು ತುಂಬ ಹುಂಬತನ ತುಂಬ ಭ್ರಮಾತ್ಮಕ ಮನಸ್ಥಿತಿಯಲ್ಲಿದ್ದವರು ಮಾತ್ರ ಯೋಚನೆ ಮಾಡುವಂಥದ್ದು ಜಗತ್ತನ್ನು ಮೆಚ್ಚಿಸಿ ಏನೂ ಆಗಬೇಕಾಗಿದ್ದಿಲ್ಲ ಜೀವನದಲ್ಲಿ ನಿಮ್ಮನ್ನು ನೀವು ಮೆಚ್ಚಿಸಿ ಜೈನ ತತ್ವಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು ಅದನ್ನೇ ಇಲ್ಲಿ ಉದಾಹರಣೆ ಆಗಿ ಹೇಳೋ ಸೂಕ್ತ ಅಂತ ಅಂದ್ಕೊಳ್ತೀನಿ ಜಗತ್ ಹೆಂಗೆ ಇರಲಿ ಇವತ್ತು ದಿಗಂಬರ ಯತಿಗಳು ತಮ್ಮಂತವು ಮೆಚ್ಚಿಸ್ಕೊಳ್ಳೋದಕ್ಕೆ ತಮ್ಮ ಜೀವನವನ್ನು ತಮಗೆ ಬೇಕಾದಾಗೆ ನಡ್ಸ್ಕೊಂಡು ಹೋಗಿದ್ದಾರೆ ರೂಪಾಂತರ ಮಾಡಲಿಲ್ಲ ಇವತ್ತಿಗೂ ಏಳು ಗಂಟೆ ನಂತರ ಊಟ ಮಾಡಬಾರ್ದು ಎನ್ನುವಂತಹ ಮನೆಗಳು ಎಷ್ಟು ಜೈನ ಮನೆಗಳಿಲ್ಲ ಇವತ್ತಿಗೂ ಯಾಕಿದ್ದಾವೆ ಅವುಗಳು ಯಾವ ಕನ ಕಾರಣಕ್ಕಿರೋದು ಅಂತಂದ್ರೆ ನಾವು ನಂಬಿದ ತತ್ವ ನಮ್ಮನ್ನ ಬದುಕಿಸುತ್ತೆ ಬದುಕಿಗೆ ಬೇಕಾಗಿದ್ದು ತತ್ವ ಎನ್ನುವುದನ್ನು ನಂಬಿಕೊಂಡಿರುವವರು ಆಗಿದ್ದಾರೆ ನಾಲ್ಕು ತಿಂಗಳು ಚಾತುರ್ಮಾಸ್ಯ ವ್ರತವನ್ನ ಇವತ್ತು ನಮ್ಮ ಹಿಂದೂ ಧರ್ಮ ಬಿಡ್ಲಿಲ್ಲ ಯಾಕೆ ಅಂತಂದ್ರೆ ಆ ನಾಲ್ಕು ತಿಂಗಳ ಆ ವ್ರತದಲ್ಲಿ ಬಹಳಷ್ಟು ಕೆಲಸಗಳಾಗ್ತದೆ ಅಂತ ನಂಬಿಕೆ ಇರೋದ್ರಿಂದ ಬದುಕಿಗೆ ಬೇಕಾಗಿರೋದ್ರಿಂದ ಹಬ್ಬ ಹರಿದಿನಗಳು ಇವತ್ತಿಗೂ ಹಾಗೆ ಬದುಕೊಂಡಿದ್ದಾವೆ ಯಾಕೆ ಅಂತಂದರೆ ಅವು ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಬೇಕು ಅಂತ ಬದುಕೊಂಡಿದ್ದಾವೆ ಜಗತ್ತಿನ ಯಾವ ಧರ್ಮದಲ್ಲಿ ಇಲ್ಲದೇ ಇರುವಂಥದ್ದು ನಮ್ಮ ಭಾರತೀಯ ಧರ್ಮದಲ್ಲಿದೆ ಹಬ್ಬ ಯೋಚನೆ ಮಾಡಿ ಒಂದು ದಿವಸ ಎರಡು ದಿವಸದ ಹಬ್ಬಗಳಿಗೆ ಮುಗಿದೋಗುತ್ತೆ ಈಗ ನಾವು ಈಗ ಇವತ್ತು ಮೊನ್ನೆಯಿಂದ ಆರಂಭ ಆದದ್ದು ಒಂಬತ್ತು ದಿವಸದ ಹಬ್ಬ ಒಂಬತ್ತು ದಿನಗಳ ಹಬ್ಬ ನಮಗೆ ಪಾಪ ಹಬ್ಬವೂ ಗೊತ್ತಿಲ್ಲ ಹರಿದಿನವೂ ಗೊತ್ತಿಲ್ಲ ಇವತ್ತು ಬಿಡೋಣ ನಮಗೆ ರಜೆ ಯಾವತ್ತಿದೆ ಅದೊಂದು ದಿವಸ ಗೊತ್ತಿರುತ್ತೆ ವಿಜಯದಶಮಿ ಮತ್ತು ಮಹಾನವಮಿ ಎರಡು ಗೊತ್ತಿದೆ ಯಾಕೆಂದರೆ ರಜೆ ಕೊಡ್ತಾರೆ ಗುಡ್ ಫ್ರೈಡೆ ಗೊತ್ತಿದೆ ಯಾಕೆಂದರೆ ರಜೆ ಕೊಡ್ತಾರೆ ಬಕ್ರೀದ್ ಗೊತ್ತಿದೆ ಯಾಕೆಂದರೆ ರಜೆ ಕೊಡ್ತಾರೆ ಕ್ರಿಸ್ಮಸ್ ಗೊತ್ತಿದೆ ಯಾಕೆಂದರೆ ರಜೆ ಕೊಡ್ತಾರೆ ಇವತ್ತು ಯಾವ ಮಾಸ ಗೊತ್ತಿಲ್ಲ ಯಾವ ತಿಥಿ ಗೊತ್ತಿಲ್ಲ ಯಾವ ಸಂವತ್ಸರದಲ್ಲಿದ್ದೀವಿ ಗೊತ್ತಿಲ್ಲ ಇನ್ನೇನು ಬದುಕ್ತೀರ ನೀವು ಇದೆಲ್ಲ ಯಾವುದ್ರ ಸಂಕೇತ ಅಂತಂದ್ರೆ ನಾವು ಬದುಕಿನಲ್ಲಿ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ತೆರೆದುಕೊಳ್ಳಿಲ್ಲ ಹೇಳೋದಕ್ಕೆ ಇದೆಲ್ಲ ನಿದರ್ಶನಗಳು ಆಶ್ವಯುಜ ಮಾಸ ಇವತ್ತು ನಾವು ಮೂರನೇ ನವರಾತ್ರಿಯಲ್ಲಿದ್ದೀವಿ ನಮಗೆ ಅಹೋರಾತ್ರಿ ಮೊಬೈಲ್ ಹಿಡ್ಕೊಂಡು ನಿಂತು ಸರ್ ನವರಾತ್ರಿ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ ನಮಗೆ ಶುಭರಾತ್ರಿ ಅಂತ ಹೇಳಿ ಗೊತ್ತಿದೆ ಸರ್ ಶಿವರಾತ್ರಿ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು ಮಕ್ಕಳೇ ನಾನು ಹೇಳಲಿಕ್ಕೆ ಹೊರಟಿರೋದಿಷ್ಟೇ ಏನಂತಂದರೆ ನಿಮ್ಮನ್ನು ನೀವು ಮೆಚ್ಚಿಸಿಕೊಳ್ಳುವ ಕೆಲಸವನ್ನು ಮಾಡಿದರೆ ಆಗ ಈ ಹೆಸರುಗಳು ಮುಖ್ಯ ಆಗೋದಿಲ್ಲ ನೈತಿಕ ಮೌಲ್ಯವೂ ಮುಖ್ಯ ಅಲ್ಲ ಆಧ್ಯಾತ್ಮಿಕ ಮೌಲ್ಯವೂ ಮುಖ್ಯ ಅಲ್ಲ ಅವುಗಳೆಲ್ಲ ಹೇಳೋದೇನು ಅಂತಂದರೆ ನಮ್ಮಲ್ಲಿ ಒಂದು ಹಳೆಯ ಕಾಲದೊಂದು ಗಾದೆ ಮಾತಿದೆ ಮನೆ ಗೆದ್ದು ಮಾರು ಗೆಲ್ಲು ಅಂತ ಒಂದು ಗಾದೆ ಮಾತಿದೆ ನಮ್ಮನ್ನು ನಾವು ಗೆಲ್ಲಬೇಕು ನಮ್ಮ ಮನೆಯೊಳಗಿದ್ದ ಸದಸ್ಯರನ್ನು ಗೆದ್ರೆ ಮಾತ್ರ ಆಗ ಹೊರ ಜಗತ್ತನ್ನು ಗೆದ್ದಿದ್ದಕ್ಕೆ ವ್ಯಾಲ್ಯೂ ಬರುತ್ತೆ ಮೌಲ್ಯ ಬರುತ್ತೆ ಮನೆಯೊಳಗೆ ಯಾರನ್ನು ಕಂಟ್ರೋಲ್ ಆಗೋದಿಲ್ಲ ಹೊರ ಜಗತ್ತಿನಲ್ಲಿ ಗೆದ್ದೇನು ಪ್ರಯೋಜನ ಹಾಗಾಗಿ ಮನಸ್ಸನ್ನು ಗೆಲ್ಲುವ ಕೆಲಸವನ್ನು ಮಾಡಬೇಕು ಎನ್ನುವುದೇ ಭಗವದ್ಗೀತೆ ಬದುಕಿನ ಕುರಿತು ಹೇಳುವ ಬಹಳ ದೊಡ್ಡದಾದ ತತ್ವ ಯಾಕೆ ಅಂತಂದರೆ ಮಹಾಭಾರತ ನಿಮಗೆ ಗೊತ್ತಿರಬಹುದು ಹದಿನೆಂಟು ಪರ್ವಗಳಿಂದ ವಿಸ್ತಾರವಾದಂತಹ ಒಂದು ಗ್ರಂಥ ಒಂದು ಲಕ್ಷ ಶ್ಲೋಕಗಳು ಶ್ಲೋಕ ಅಂತಂದರೆ ಪದ್ಯಗಳಿರುವಂತಹ ವೇದವ್ಯಾಸರಿಂದ ವಿರಚಿತವಾದ ಗ್ರಂಥ ವಿಷಯ ಬಹಳ ಸುಲಭವಾದದ್ದು ನಮಗೆಲ್ಲ ಗೊತ್ತಿರೋದು ಸಣ್ಣ ಜಗಳ ಆದರೆ ಅದು ಒಂದು ದೊಡ್ಡ ರಾಮಾಯಣ ಆಯಿತು ಅಂತ ಹೇಳ್ತೀವಿ ಊರಿಂದ ಜಾಗಳ ಆದರೆ ಮಹಾಭಾರತವೇ ನಡೆದುಹೋಯಿತು ಅಂತ ಹೇಳ್ತೀವಿ ಇಷ್ಟೇ ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದೇ ಏನು ಒಂದೆರಡು ವಾಕ್ಯದಲ್ಲಿ ಹೇಳಬೇಕು ಅಂದರೆ ಇಷ್ಟೇ ದೊಡ್ಡ ರಾಮಾಯಣನೇ ನಡೆದುಹಯಿತು ಮಾರಾಯ ಅಂತ ಹೇಳ್ತೀವಿ ಇಲ್ಲ ಅದು ದೊಡ್ಡ ಮಹಾಭಾರತ ಅಂದರೆ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆ ರಾಮಾಯಣ ಮಹಾಭಾರತಗಳು ಹೇಗೆ ಹಾಸುಹೊಗ್ಗಾಗಿದೆ ನಮ್ಮ ಜೀವನ ಜೊತೆಗೆ ಅಂತ ಹೇಳೋದಕ್ಕೆ ಇದು ಉದಾಹರಣೆ ಯುದ್ಧ ಆಗಬಾರ್ದಿತ್ತು ಯುದ್ಧ ಆಯಿತು ಯುದ್ಧಕ್ಕೆ ಅಂತ ಪಾಂಡವರು ಕೌರವರೆಲ್ಲ ಸಿದ್ಧರಾಗಿ ಬಂದರು ಸಿದ್ಧರಾಗಿ ಬಂದ ಸಂದರ್ಭಕ್ಕೆ ಪಾಂಡವರು ಮತ್ತು ಕೌರವರು ಪರಸ್ಪರ ಎಲ್ಲ ಒಂದು ಕಡೆಯಲ್ಲಿ ಪಾಂಡವರು ಇನ್ನೊಂದು ಕಡೆ ಕೌರವರು ಒಂದು ಕಡೆಯಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಆಲ್ಮೋಸ್ಟು ಹನ್ನೆರಡು ಲಕ್ಷ ಸೈನಿಕರು ಸೇರಿದ್ದಾರೆ ಇನ್ನೊಂದು ಕಡೆಯಲ್ಲಿ ಏಳು ಅಕ್ಷೋಹಿಣಿ ಸೈನ್ಯ ಆಲ್ಮೋಸ್ಟ್ ಎಂಟು ಲಕ್ಷ ಸೈನಿಕರು ಸೇರಿದ್ದಾರೆ ಒಟ್ಟೊಂದು ಇಪ್ಪತ್ತು ಲಕ್ಷ ಜನ ನಮಗೆ ಕತೆ ಗೊತ್ತಿರೋದರಿಂದ ಹೇಳ್ತೀನಿ ಹದಿನೆಂಟು ದಿವಸದಲ್ಲಿ ಸತ್ತು ಎಷ್ಟು ದೊಡ್ಡ ಅನಾಹುತ ಇದೆ ಇಂತಹ ಅನಾಹುತವನ್ನು ಅರ್ಜುನ ತನ್ನದೇ ಆದ ರೀತಿಯಲ್ಲಿ ನೋಡ್ಲಿಕ್ಕೆ ಆರಂಭ ಮಾಡ್ತಾನೆ ಆಗ ಗೀತೆ ಉದ್ಘಾಟಿತವಾದದ್ದು ಭಗವದ್ಗೀತೆ ಬಂದಿದ್ದು ಆ ಕಾಲಕ್ಕೆ ಸಂಘರ್ಷದಲ್ಲಿ ಹುಟ್ಟಿದ್ದಕ್ಕೆ ಅದಕ್ಕೆ ಇವತ್ತಿಗೂ ವ್ಯಾಲ್ಯೂ ಇದೆ ಅದು ಸಾಮರಸ್ಯದಲ್ಲಿ ಹುಟ್ಟಿದ್ದಲ್ಲ ಮಹಾಭಾರತದಲ್ಲಿ ಸಂಧಾನ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ಆಗಬಾರ್ದು ಅಂತ ಕೃಷ್ಣನವರೆಗೆ ಒಂದು ಮೂರ್ನಾಲ್ಕು ಜನರು ಏನು ಮಾಡಿದ್ದಾರೆ ಅಂತಂದರೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಕಾಂಪ್ರಮೈಸ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದರು ಏನು ಪ್ರಯತ್ನ ಮಾಡಿದ್ರು ಕಾಂಪ್ರಮೈಸ್ ಆಗಿಲ್ಲ ಆಗ ಸಂಘರ್ಷ ಬಂತು ಯುದ್ಧ ಕಾಂಪ್ರಮೈಸೇಷನ್ ಇಲ್ಲ ಅಂತಾದಾಗ ಯುದ್ಧಕ್ಕೆ ಬಂದರು ಹಾಗೆ ಯುದ್ಧಕ್ಕೆ ಬಂದಾಗ ಏನಾಯಿತು ಅಂತಂದರೆ ಆ ಯುದ್ಧರಂಗದಲ್ಲಿ ಹೋರಾಟ ಮಾಡಿ ನೋಡಿ ಎಷ್ಟು ವಿಚಿತ್ರವಾಗಿದೆ ಆ ಕಾಲಘಟ್ಟ ಅಂತಂದರೆ ಮನೆಯ ಒಳಗಿನ ವಿಚಾರವನ್ನ ಸಾರ್ವಜನಿಕ ಮಾಡಿದ್ರು ಸಮಾಜಕ್ಕೆ ಅದರಿಂದ ಅಂಟಿಸಿದರು ನಾನಿಷ್ಟು ಸೈನ್ಯ ಒಟ್ಟು ಹಾಕಿದ್ದೀನಿ ನೀನು ಇಷ್ಟು ಸೈನ್ಯ ಒಟ್ಟು ಹಾಕಿದೀಯ ಯುದ್ಧ ಮಾಡೋಣ ಇವತ್ತು ಈ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿಂದು ನಾವು ಯೋಚನೆ ಮಾಡಿದ್ರೆ ಬಹಳ ವಿಚಿತ್ರ ಅಂತ ಅನಿಸುತ್ತೆ ಹಾಗಾದರೆ ಯಾಕೆ ಹಾಗಾಯಿತು ಅಂತಂದರೆ ಅದಕ್ಕಿರುವ ಕಾರಣ ಬಹಳ ಸಿಂಪಲ್ ಏನು ಒಂದಕ್ಕ ಕಾಂಪ್ರಮೈಸೇಷನ್ ಅಂತ ನಾವು ಹೇಳ್ತೀವಿ ಅಂದರೆ ಇಬ್ಬರು ಪರಸ್ಪರ ಒಪ್ಪಬೇಕಾಗಿತ್ತು ದುರ್ಯೋಧನ ಒಪ್ಪಲಿಲ್ಲ ಇಲ್ಲ ನಾನು ಒಂದು ಮಾತು ಹೇಳ್ತಾನೆ ದುರ್ಯೋಧನ ಅವನ ಏನು ಹೇಳ್ತಿರೋ ಅದಕ್ಕೆ ಅವನ ಒಂದು ಅಹಂಕಾರಕ್ಕಿರುವಂತಹ ಅಹಂಕಾರಕ್ಕೆ ಒಂದು ಆಕಾರ ಕೊಟ್ಟಾಗಿದೆ ಆ ಮಾತು ಪಾಂಡವರಕ್ಕವರವರು ಒಂದೇ ಕುಲಿದವರು ಆದರೂ ಕೂಡ ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಅವರು ಮುಗಿಸಿದರೂ ಕೂಡ ಕೊನೆಯಲ್ಲಿ ಹೇಳ್ತಾನೆ ಕೃಷ್ಣ ಬಂದಾಗ ಸೂಚ್ಯಗ್ರಂನೈವ ದಾಸ್ಯಾಮಿ ವಿನಾಯುದ್ಧೇನ ಕೇಶವ ಅಂದರೆ ಸೂಜಿ ಮೊನೆ ಊರುವಷ್ಟು ಜಾಗವನ್ನು ಯುದ್ಧ ಮಾಡದೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಸೂಜಿ ಮೊನೆ ಊರುವಷ್ಟು ಜಾಗ ಅಂತಂದರೆ ಈಗ ನಮ್ಮ ನಮ್ಮ ಮನೆಗಳಲ್ಲೋ ನಮ್ಮ ಊರುಗಳಲ್ಲೋ ಇರ್ತದೆ ಬೇಲಿ ಹಾಕ್ಕೊಂಡು ನಾವು ಕುಳಿತುಕೊಂಡಿರ್ತೀವಿ ಒಂದು ಇಷ್ಟು ಒಂದು ಮಾರು ಜಾಗಕ್ಕೆ ಜೋರು ಜಗಳ ಇರ್ತದೆ ಅಣ್ಣ ತಮ್ಮಂದು ಅಥವಾ ಅಕ್ಕದ ಮನೆ ಅಕ್ಕಪಕ್ಕದ ಮನೆಯದು ಜೋರಾಗಿ ಜಗಳ ಇರ್ತೀವಿ ಉಳಿದಿದೆಲ್ಲ ಸರಿ ಇರ್ತದೆ ಅವ್ರ ಮನೆ ಹೋಗಲಿಕ್ಕೆ ನಾನು ರೋಡ್ ಬಿಡೋದಿಲ್ಲ ಇಂಥದ್ದೊಂದಷ್ಟು ಕೀಟಲೆಗಳು ಇದ್ದೇ ಇರ್ತದೆ ಇದ್ದೆಲ್ಲ ಮೀರಿದ್ದು ಅವರಿದ್ದೇ ಜ ಭೂಮಿ ಅರ್ಧ ಬ ರಾಜ್ಯ ಕೊಡಬೇಕಿತ್ತು ಆ ಅರ್ಧ ರಾಜ್ಯವನ್ನು ನಾನು ಅರ್ಧ ರಾಜ್ಯ ಅಲ್ಲ ಅವ್ರ ಐದು ಜನ ಇದ್ದಾರೆ ಐದು ಗ್ರಾಮ ಕೇಳ್ತಾರೆ ಐದು ಗ್ರಾಮ ಅಲ್ಲ ಸೂಜಿ ಮನೆ ನೋಡಿದ್ದೀರಾ ಸೂಜಿನ ಈಗ ನೋರು ಅದ್ರೂ ಕೇಳಬೇಕು ಸರ್ ಸೂಜಿ ನೋಡಿದಾರ ಇಲ್ವಾ ಅಂತ ಹುಲಿಕ್ಕೆ ಬರಲ್ಲ ಸೂಜಿ ಮನೆ ಊರುವಷ್ಟು ಜಾಗವನ್ನು ಸೂಜಿಯ ಮನೆ ಅಂತಂದರೆ ದುರ್ಬೀನ್ ಹಾಕ್ಕೊಂಡು ಹುಡುಕ್ಬೇಕು ಆ ಮನೆಯನ್ನು ಅಷ್ಟು ಸಣ್ಣದಿರ್ತದೆ ನಮ್ಮ ಅಮ್ಮಂದ್ರಿಗಲ್ಲ ಪಾಪ ಚೆನ್ನಾಗಿ ಪರಿಚಯ ಇರುತ್ತೆ ಹಾಗಾಗಿ ನಾನು ನಿಮಗೆ ಕೇಳೋದಿಲ್ಲ ನೋಡಿದಿರ ಅಂತ ಏನು ಡೋಂಟ್ ವರೀ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೂಡ ನಾನು ಯುದ್ಧ ಮಾಡದೆ ಕೊಡೋದಿಲ್ಲ ಅಂತ ಹೇಳಿದಾಗ ಯುದ್ಧ ಅನಿವಾರ್ಯ ಆಯಿತು ಯುದ್ಧಕ್ಕೆ ಬಂದಿದ್ದಾರೆ ಯುದ್ಧಕ್ಕೆ ಬಂದಾಗ ಏನಾಯಿತು ಅಂತಂದರೆ ಧರ್ಮರಾಜ ಮೊದಲೇ ಯುದ್ಧದ ಬೇಡ ನಾನು ಕಾಡಿನಲ್ಲಿದ್ದವರು ಕಾಡಿನಲ್ಲೇ ಇರ್ತೀವಿ ಅವರು ತಗೊಳ್ಳಿ ಅಂತ ಹೇಳಿದಂತಹ ಒಬ್ಬ ಒಂದರ್ಥದಲ್ಲಿ ವೈರಾಗ್ಯ ಮೂರ್ತಿಯ ಹಾಗೆ ಇದ್ದ ಅವನು ಕ್ಷತ್ರಿಯನಿಗೆ ಅದು ಶೋಭೆ ಅಲ್ಲದೆ ಇದ್ದರೂ ಅವನು ಹಾಗಿದ್ದ ಅಂತಹ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಧರ್ಮರಾಜನಿಗೆ ಅರ್ಜುನ ಬುದ್ಧಿವಾದ ಹೇಳ್ದ ಬೇಡ ನಾ ವಾಪಸ್ ಹೋಗೋಣ ಅಂತ ಹೇಳ್ತಾನೆ ಯಾರು ಧರ್ಮರಾಜ ಯುದ್ಧಧನಹಂಕಾರ ಯಥೋ ಧರ್ಮಸ್ತಥೋ ಜಯ ಅಂತ ಆಗ ಅರ್ಜುನ ಅವನಿಗೆ ಬುದ್ಧಿವಾದ ಹೇಳ್ತಾನೆ ಯಾರಿಗೆ ಧರ್ಮರಾಜನಿಗೆ ಯಥೋಧರ್ಮಸ್ತಥೋಜಯ ಅಂತ ಒಂದು ಬಹಳ ಪ್ರಸಿದ್ಧವಾದ ವಾಕ್ಯ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಾಗ್ತದೆ ಅಂತ ಅದರ ಅರ್ಥ ಧರ್ಮೋ ರಕ್ಷತಿ ರಕ್ಷಿತ ಅಂತ ನೀವೇನು ಕೇಳಿದ್ದೀರಾ ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮವೂ ರಕ್ಷಿಸ್ತದೆ ಅಂತ ಏನು ಹೇಳ್ತಾರೆ ಅದೇ ರೀತಿಯ ಮತ್ತೊಂದು ಮಾತನ್ನು ಅರ್ಜುನ ಧರ್ಮರಾಜನಿಗೆ ಬುದ್ಧಿವಾದ ಹೇಳ್ತ ಇದು ಯಾವಾಗ ಯುದ್ಧ ಆರಂಭ ಆಗುವ ಮೊದಲು ಹೇಳಿದ್ದು ಯುದ್ಧಕ್ಕೆ ಅಂತ ಎರಡು ಸಂಜೆ ಸಿದ್ಧ ಆಗಿದೆ ಸಿದ್ಧ ಆದಾಗ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಟ್ರನ್ ಧದ್ಮ್ ಮಹಾಶಂಖಂ ಭೀಮಕರ್ಮ ವೃಪೋಧರಃ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಹ ನಕುಲಸಹದೇವಚ ಸುಘೋಷ ಮಣಿಪುಷ್ಪಕವು ಐದು ಜನ ಪಾಂಡವರು ತಮ್ಮ ಶಂಖವನ್ನು ಓದಿದರು ನಾವು ಹೇಳ್ತೀವಲ್ವ ಈಗ ಅದು ಒಂದು ನಾಣ್ಯುಡಿ ಹಾಲಾಗಿದೆ ಪಾಂಚಜನ್ಯಮೊಳಗಿತ್ತು ಪಾಂಚಜನ್ಯ ಮೊಳಗಿಸಿದರು ಅದು ಎಲ್ಲಿಂದ ಇಲ್ಲಿಂದ ಬಂದಿತ್ತು ಯುದ್ಧಕ್ಕೆ ಮೊದಲು ಶಂಖಧ್ವಾನ ಶಂಖಧ್ವನಿಯನ್ನು ಹೊರಡಿಸಿದವರು ಯಾರು ಅಂತಂದರೆ ಅದು ಪಾಂಚಜನ್ಯಂ ಹೃಷಿಕೇಶ ಕೃಷ್ಣ ಪಾಂಚಜನ್ಯವನ್ನು ಊದ್ದ ದೇವದತ್ತ ಎನ್ನುವಂತಹ ಒಂದು ಶಂಕವನ್ನು ಧನಂಜಯ ಅರ್ಜುನ ಊದಿದ ಅನಂತವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ಯುಧಿಷ್ಠಿರ ಅನಂತ ವಿಜಯ ಎನ್ನುವುದನ್ನು ಊದಿದ ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎನ್ನುವ ಶಂಕಧ್ವಾನವನ್ನು ಒಮ್ಮೆಲೆ ಶಂಖದ್ವಾನ ಆಯಿತು ಇದರಿಂದ ಒಂದು ಹುಮ್ಮಸ್ ಬಂತು ಈ ಎರಡು ರೀತಿಯಲ್ಲಿ ನಾವು ಮೆರವಣಿಗೆ ನೋಡ್ತೀವಿ ನೋಡಿ ಒಂದು ಮೌನ ಮೆರವಣಿಗೆ ಪಂಜಿನ ಮೆರವಣಿಗೆ ಮೌನವಾಗಿ ಹೋಗೋದು ಇನ್ನೊಂದು ನಮ್ಮ ಮೈಯಲ್ಲೊಂದು ಜೋಶ್ ಬರಬೇಕು ಅಂತ ಇದ್ದಿದ್ದನ್ನೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ ಹ್ಞೂ ಎರಡು ರೀತಿಯಲ್ಲಿ ಮೆರವಣಿಗೆ ಇರುತ್ತೆ ಇದು ಒಂದು ಜೋಶ್ ಬರಬೇಕಿತ್ತು ಯುದ್ಧಕ್ಕೊಂದು ಜೋಶ್ ಬೇಕು ಒಂದು ಅದಕ್ಕೊಂದು ಏನು ಹುಮ್ಮಸ್ ಬರಬೇಕು ಉತ್ಸಾಹ ಹೆಚ್ಚಾಗಬೇಕು ಆ ಉತ್ಸಾಹವನ್ನು ಹೆಚ್ಚು ಮಾಡಲಿಕ್ಕೆ ಶಂಕಧ್ವಾನ ಆಯಿತು ಆಮೇಲೆ ಶಂಕ ಬೇರಿ ನಗಾರಿ ಎಲ್ಲ ಹೊಡೆದರು ಎಲ್ಲ ಹೋ ಅಂತ ಕೂಕೊಂಡು ಯುದ್ಧಕ್ಕೆ ಚಿತ್ರರಾದ ಈ ಸಂದರ್ಭಕ್ಕೆ ಏನಾಯಿತು ಅಂತಂದರೆ ಅರ್ಜುನ ಹುಮ್ಮಸ್ಸಿನಿಂದ ಒಂದು ಮಾತು ಹೇಳ್ತಾನೆ ಏನು ಅಂತಂದರೆ ಯಾವದೇ ತಾನ್ ನಿರೀಕ್ಷೆ ಅಹ್ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ಋಣ ಸಮುದಮೆ ಅರ್ಜುನ ಕೃಷ್ಣನಿಗೊಂದು ಮಾತು ಹೇಳ್ದ ನನಗೆ ಒಂದು ಸಲ ಈ ಕೌರವರಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನು ಒಂದು ಸ್ವಲ್ಪ ನೋಡ್ ನೋಡಬೇಕು ಸರಿಯಾಗಿ ಸ್ವಲ್ಪ ರಥ ಮುಂತು ಕೈರ್ಮಯ ಸಹ ಯೋಧವ್ಯಂ ಅವನ ಮಾತು ಎಂತಹ ಅದ್ಭುತವಾದದ್ದು ಅಂತಂದರೆ ಆ ಮಾತಿನ ಅರ್ಥ ಏನು ಅಂತಂದರೆ ನಾನು ಹೋರಾಟ ಮಾಡಬೇಕು ಅಂತಲ್ಲ ನನ್ನ ಜೊತೆಗೆ ಹೋರಾಟ ಮಾಡಲಿಕ್ಕೆ ಕೌರವ್ರು ಯಾರ್ಯಾರು ಬಂದಿದ್ದಾರೆ ಅದೆರಡರ ನಡುವೆ ವ್ಯತ್ಯಾಸ ಇದೆ ಮನೋಭಾವದಲ್ಲಿ ವ್ಯತ್ಯಾಸ ಮಯಾ ಸಹ ಮಯ ಕೈ ಸಹ ಯೋದ್ಧವ್ಯಂ ಕೈ ಯಾರೊಂದಿಗೆ ನಾನು ಹೋರಾಟ ಮಾಡಬೇಕು ಅಂದರೆ ಒಂದು ಇಗೋಯಿಸ್ಟಿಕ್ಕಾಗಿ ಹೇಳ್ತಾನು ನಾನು ಯಾರ ಜೊತೆಗೆ ಹೋರಾಟ ಮಾಡಬೇಕು ಅನ್ಸ ಸುಮ್ಮನೆ ನಾವು ಅದರಿಂದ ಒಂದು ವಿಮರ್ಶೆ ಒಳಪಡಿಸಿದರೆ ಪಾಂಡವರಿಗೆ ಕೌರವರಿಗೆ ಯುದ್ಧ ಅಂತ ಗೊತ್ತಿದೆ ಅಲ್ಲಿ ಯಾರು ಸೇನಾಧಿಪತಿ ಅನ್ನೋದು ಗೊತ್ತಾಗಿದೆ ದ್ರೋಣ ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ಆಮೇಲೆ ದುರ್ಯೋಧನ ಈ ಶಲ್ಯ ಇತ್ಯಾದಿಗಳಿದ್ದಾರೆ ಎಲ್ಲ ಅತಿರಥ ಮಹಾರಥೆಲ್ಲ ಗೊತ್ತಿದೆ ಆದರೂ ಈ ಮಾತು ಹೇಳೋದಲ್ಲ ಅದಕ್ಕೇನು ಮಾಡ್ದೆ ಅಂತಂದರೆ ಕೃಷ್ಣ ಅವನ ಮಾತನ್ನು ಒಪ್ಪಿಕೊಂಡು ರಥವನ್ನು ಏನು ಮಾಡ್ದ ಅಂತಂದರೆ ಎರಡೂ ಸೈನ್ಯಗಳ ಮಧ್ಯೆ ತಗೊಂಡೋಗಿ ನಿಲ್ಲಿಸಿದ ಇಲ್ಲಿವರೆಗೆ ಕಾಮನ್ ಆದದ್ದು ಏನಿಲ್ಲ ಇನ್ನು ಮೇಲೆ ಬದುಕಿನ ಬವಣೆಯ ಚಿತ್ರಣ ತಾನಾಗಿ ತೆರೆದುಕೊಳ್ಳಿಕ್ಕೆ ಆರಂಭ ನಮ್ಮ ಜೀವನದಲ್ಲಿ ಈಗ ಬದುಕು ಬದುಕಿಗೆ ಅದನ್ನು ಅಪ್ಲೈ ಮಾಡಿದ್ರೆ ನಾವು ಎಷ್ಟೋ ಸಲ ಯಾರು ಬಂದಿದ್ದಾರೆ ನೋಡೋಣ ಒಂದು ಕಾಂಪಿಟೇಷನ್ನಿಗೆ ಹೋಗ್ತೀವಿ ಅಥವಾ ಒಂದು ಇನ್ನು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಕಾಂಪಿಟೇಷನ್ಸು ಮೇಲೆ ಹೋದರೆ ಒಂದು ಇಲೆಕ್ಷನ್ ಇರ್ಬೋದು ಇಲ್ಲ ಯಾವುದೋ ಒಂದು ಕಾಂಪಿಟೇಷನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮಗಳಿರ್ಬೋದು ಹೆಂಗೆ ಮಾಡ್ತಾರೆ ನೋಡೋಣ ಯಾರ್ಯಾರು ಬಂದಿದ್ದಾರೆ ನೋಡೋಣ ಮೊದಲೊಂದು ಹುಮ್ಮಸ್ಸು ಅಹಂಕಾರ ಅಥವಾ ಒಂದು ವಿಶ್ವಾಸ ಆತ್ಮವಿಶ್ವಾಸ ಆಮೇಲೆ ಏನಾಗ್ಬಿಡುತ್ತೆ ಅಂತಂದರೆ ಕೆಲವೊಮ್ಮೆ ಆತ್ಮವಿಶ್ವಾಸ ಜಾರಿ ಹೋಗುತ್ತೆ ನಾವು ಅಲ್ಲಿ ಕುಳಿತು ಮಾತಾಡ್ತೀವಿ ಇಷ್ಟು ಜನ ಇದ್ದೀವಿ ಇಲ್ಲಿ ಬಂದೊಂದು ಐದು ನಿಮಿಷ ಮಾತಾಡಿ ಅಂತ ಇಮಿಡಿಯೇಟ್ ಹೇಳಿದ್ರೆ ನಮಗೆ ಓ ನಾನಲ್ಲ ಅಕ್ಕಪಕ್ಕ ನೋಡ್ತೀವಿ ಆಗ ಯಾರಿದ್ವಿ ಅಲ್ಲೆಲ್ಲ ಪುಂಗಿ ಬಂದು ಅರ್ಜುನನಿಗೆ ಏನಿತ್ತು ಅಂತಂದರೆ ತುಂಬ ವಿಶ್ವಾಸ ಇತ್ತು ಯಾಕೆಂದರೆ ಅವನು ಮೂರು ಇಡೀ ಪ್ರಪಂಚವನ್ನು ಗೆದ್ದಿದ್ದ ಅವನಲ್ಲಿ ಸೋ ಎಲ್ಲ ಸೋತವ್ರೆ ಅವನನ್ನು ಗೆಲ್ಲ ಸೋಲಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವನಿಗೆ ವಿಜಯ ಅಂತಲೇ ಹೆಸರು ಬಂದೋಯ್ತು ಅವನಿಗೆ ಒಂದು ಸಹಜವಾಗಿ ವಿಶ್ವಾಸ ಇತ್ತು ಪಾಂಡವರ ಪಕ್ಷಪಾತಿಯಾಗಿ ಅವನು ಯೋಚನೆ ಮಾಡ್ದ ಯಾರ ಜೊತೆಗೆ ಯುದ್ಧ ಮಾಡಬೇಕು ನೋಡ್ತೀನಿ ಹಾಗಾಗಿ ಸ್ವಲ್ಪ ಮುಂದೆ ತಗೊಂಡು ಹೋಗು ಅಂತ ಹೇಳಿದಾಗ ನೋಡ್ದ ಕುರೂನ್ ಪಶ್ಯ ಅಂತ ಅಲ್ಲಿ ಕೃಷ್ಣ ಹೇಳ್ತಾನೆ ಬಂದ ಕೌರವರನ್ನೆಲ್ಲ ನೋಡು ಇನ್ ಗೀತಾ ಇನ್ ದ ರೆಫರೆನ್ಸ್ ಆಫ್ ಗೀತಾ ಹೇಳಬೇಕು ಅಂತಂದರೆ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣನ್ ಮಾತಿರೋದಷ್ಟೇ ಶ್ಲೋಕವೂ ಅಲ್ಲ ಶ್ಲೋಕ ಪದ್ಯದ ಒಂದು ಏನು ಒಂದು ಸಾಲಿನ ಎರಡು ಅಕ್ಷರ ಎರಡು ಶಬ್ದ ಕುರೂನ್ ಪಶ್ಯ ಕೌರವರೆಲ್ಲ ಬಂದಿದ್ದಾರೆ ನೋಡಪ್ಪ ಇಷ್ಟೇ ಹೇಳೋದು ಮತ್ತೇನು ಹೇಳೋಲ್ಲ ಎಲ್ಲ ಅರ್ಜುನನ ದೇವ ನೋಡ್ತಾನೆ ನೋಡಿದ ದೃಷ್ಟಿ ಬೇರೆ ಇತ್ತು ಅಲ್ಲಿವರೆಗೂ ಅವನು ಏನು ಅಂದ್ಕೊಂಡಿದ್ದ ವಿರೋಧಿಗಳ ನೆಲೆಯಲ್ಲಿ ನೋಡ್ತಾ ಇದ್ದವನಿಗೆ ಭೀಷ್ಮಖಂಡ ದ್ರೋಣ ಖಂಡ ಆಮೇಲೆ ಆ ಕಡೆಯಲ್ಲಿದ್ದ ಶಲ್ಯಖಂಡ ಕರ್ಣಕಂಡ ಇವರಿನ್ನೆಲ್ಲ ನೋಡ್ತಾನೆ ನೋಡಿದ ತಕ್ಷಣ ಒಂದು ರೀತಿ ವಿಷಾದಕ್ಕೊಳಗಾದ ವಿಷಣ್ಣತೆ ಬಂತು ನೋಡಿ ಮಕ್ಕಳೇ ಬದುಕಿನಲ್ಲಿ ಯಾವಾಗ ನಮಗೆ ದುಃಖ ಬರ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ ಬದುಕು ಬಹಳ ವಿಚಿತ್ರವಾದದ್ದು ಹೆಂಗಿದೆ ಅಂತಂದರೆ ಯಯಾತಿ ಎನ್ನುವ ಒಂದು ನಾಟಕದಲ್ಲಿ ಕಾಂಡೇಕರ್ ಅವರು ಹೇಳ್ತಾರೆ ಬದುಕು ಹೆಂಗೆ ಅಂತಂದರೆ ಮುಂದೆ ಕಾರ್ಗತ್ತಲು ಹಿಂದೆ ದಟ್ಟ ಅಡವಿ ಮದ್ಯ ನಿಂತ್ಕೊಂಡ್ರೆ ಹೆಂಗಿದೆಯೋ ಹಂಗಿದೆ ಬದುಕು ಅಂತ ಒಂದು ಮಾತನ್ನು ಹೇಳ್ತಾರೆ ಮುಂದೆ ಕಾರ್ಗತ್ತಲು ಕಾಣೋದಿಲ್ಲ ಹಿಂದೆ ನೋಡಿದರೆ ಹೆದರಿಕೆ ಆಗುತ್ತೆ ದಟ್ಟ ಅಡವಿ ಲೈಫ್ನಲ್ಲಿ ಕಡ್ದು ಹಾಕಿದ್ದೇನಿಲ್ಲ ಅಡವಿ ಅಲ್ಲಿ ಕಾಣ್ತಾ ಇಲ್ಲ ಮುಂದೆ ನೋಡಿದರೆ ಕಾರ್ಗತ್ತಲು ಏನು ಮುಂದೆ ಹೋಗಲಿಕ್ಕಿಲ್ಲ ಹಿಂದೆ ಬರಲಿಕ್ಕಿಲ್ಲ ಎಲ್ಲಿ ನಿಲ್ಲಬೇಕು ಲೈಫ್ನಲ್ಲಿ ಮನಸ್ಸು ಸ್ವಸ್ಥವಾಗಿದ್ದರೆ ಮನಸ್ಸು ಆರೋಗ್ಯವಾಗಿದ್ದರೆ ಸಮಸ್ಯೆಗಳು ಸಣ್ಣ ಆಗುತ್ತೆ ಸಮಸ್ಯೆಗಳು ಎಷ್ಟೇ ದೊಡ್ಡ ಇದ್ದರೂ ನಮಗೆ ಸಣ್ಣದಾಗುತ್ತೆ ಮನಸ್ಸಿಗೆ ಅಸ್ವಾಸ್ಥ್ಯ ಬಂತು ಅಂತಾದರೆ ಮನಸ್ಸು ಬ್ಯಾಲೆನ್ಸ್ ತಪ್ತು ಅಂತಾದರೆ ಮೈಂಡ್ ಇಂಬ್ಯಾಲೆನ್ಸ್ ಆಗಿ ತೊಳಲಾಟಕ್ಕೆ ಬಿತ್ತು ಅಂತಾದರೆ ಸಣ್ಣ ವಿಷಯವು ದೊಡ್ಡ ಒಂದು ಪರ್ವತದ ಆಕಾರ ತಳೆದು ನಮ್ಮ ಮುಂದೆ ನಿಂತಾಗುತ್ತೆ ನಮಗೆ ಗೊತ್ತಿಲ್ಲ ಈಗ ನನಗೆ ಬಂದಿಲ್ಲ ನ ನಿಮಗೆ ನಿಮ್ಮನ್ನೇ ಉದಾಹರಣೆ ಆಗಿ ಹೇಳೋದಿದ್ರೆ ನನಗೆ ನಿಮಗೆ ಹಲ್ನೋವು ಬಂದಿಲ್ಲ ನಿಮ್ಮ ಫ್ರೆಂಡಿಗೆ ಹಲ್ನೋವು ಬಂದಿದೆ ಆ ನಿಮ್ಮ ಫ್ರೆಂಡು ಏನು ಮಾಡ್ತಾರೆ ಅಂತಂದ್ರೆ ಚಡಪಡಿಸ್ತಾ ಇರ್ತಾರೆ ಹಲುನೋವು ಹಬ್ಬ ಎಷ್ಟು ನೋವು ಬೇರೆ ಯಾವ ನೋವಾದ್ರೂ ಆಗ್ಬೋದು ಈ ಹಲುನೋ ಬೇಡ ಅಂತ ಹೇಳ್ತಾರೆ ಯಾಕೆ ಉದಾಹರಣೆ ಅಂತಂದ್ರೆ ಜೀವನದಲ್ಲಿ ನಮಗೆ ಬಂದ ಸಮಸ್ಯೆನೆ ನಮಗೆ ದೊಡ್ಡದು ಬೇರೆದಲ್ಲ ಹಲುನೋವು ಬಂದಾಗ ಹಲುನೋ ದೊಡ್ಡದು ಏ ಯಾವ ನೋವು ತಲೆನೋವು ಬಂದರೂ ಆಗ್ಬೋದು ಬೆನ್ನೋವು ಬಂದರೂ ಆಗ್ಬೋದು ಈ ಹಲುನೋವು ಮಾತ್ರ ಬೇಡ ಅಂತ ಹೇಳಲಿಕ್ಕೆ ಆರಂಭ ಮಾಡ್ತೀವಿ ಇಡೀ ನಮ್ಮ ಈ ಪ್ರಾಣಶಕ್ತಿಯನ್ನು ಹಿಡಿದು ಎಳೀತಾ ಇರ್ತದೆ ನೋಡಿ ಅದಕ್ಕೆ ನೋವು ಅಂತ ಹೇಳೋದು ಅದನ್ನು ಸಹಿಸಿಕೊಳ್ಳಿಕ್ಕಾಗದೇ ಇದ್ದಾಗ ನಾವು ಬೀಳ್ತೀವಿ ಅಧಃ ಪತನವನ್ನು ಬದುಕು ಅಧಃ ಪತನವನ್ನು ಅಂತ ಆದರೆ ಗೀತೆಯ ಮೌಲ್ಯಗಳು ಬೇಕು ಅದೇ ಸಮಾಧಾನ ಬೇಕು ಏನು ಹೇಳ್ತದೆ ಅಂತಂದರೆ ಅರ್ಜುನ ಕುಸಿದು ಹೆಂಗೆ ಅಂತಂದರೆ ನಾವು ಎಷ್ಟೋ ಸಲ ಜೀವನದಲ್ಲಿ ಕುಸಿದು ಬೀಳ್ತೀವಿ ಹೆಂಗೆ ಅಂತಂದರೆ ನಾಳೆ ಬೆಳಗಾದರೆ ಎಕ್ಸಾಮ್ ಸಂಜೆವರೆಗೂ ನೋಟ್ಸೇ ಸಿಗಲಿಲ್ಲ ಕೇಳಿದ್ದೆ ಬಂತು ಆ ನೋಟ್ಸ್ ಕಳಿಸು ಈ ನೋಟ್ಸ್ ಕಳಿಸು ಅವ್ರ ಹತ್ರ ಕೇಳಿದ್ದು ಇವ್ರ ಹತ್ರ ಕೇಳಿದ್ದು ಕಂಡವರೆಲ್ಲ ನಮಗೆ ಏನು ಭಿಕ್ಷೆ ಆಗ್ತಾರೆ ಅಂತ ಅಮ್ಮ ತಾಯಿ ಅಂತ ನೋಟ್ಸ್ ಬೀಳ್ತಾ ಇರ್ತೀವಿ ಈಗ ನೋಟ್ಸ್ ಬೇಡಲಿಕ್ಕೆ ತುಂಬ ಸುಲಭ ಇದೆ ಅವರಿಗೆ ಇದೆಯಲ್ಲ ಒಂದು ಹೇಳಿದಲ್ಲ ಟೈಮ್ ಬಾಂಬು ಕೈಯಲ್ಲೇ ಇದೆ ಅದರೊಳಗೆ ಕೇಳ್ಕೊಂಡ್ರೆ ಆಯಿತು ನೋಟ್ಸ್ ಕೇಳಿ ಕೇಳಿ ಕೇಳಿ ಆಮೇಲೆ ಯಾರೂ ಕೊಡದೆ ಇದ್ದರೆ ಅಥವಾ ಕೊಟ್ಟರು ಇವನ್ ಕೊಟ್ಟರು ಕೂಡ ನಮಗದ್ರನ್ನ ಏನು ಮಾಡಲಿಕ್ಕಾಗಲ್ಲ ಪೂರ್ಣವಾಗಿ ಗ್ರಹಿಸ್ಲಿಕ್ಕಾಗಲ್ಲ ಯಾಕೆಂದರೆ ನಮ್ಮ ತಲೆ ಒಳಗೆ ಸರಿ ಹೊತ್ಕೊಳ್ಳೋದೇ ಪರೀಕ್ಷೆ ಇದ್ದೀನಿ ದಿವಸ ಓ ಜ್ಞಾನೋದಯ ಆಗುತ್ತೆ ಆಗ ಆ ಜ್ಞಾನೋದಯ ಆಗಿಬಿಡ್ತು ಅಂತ ಆದರೆ ಆಗ ಶುರು ಅದು ನೋಡ್ಸ್ಬೇಕು ಇದು ನೋಡ್ಸ್ಬೇಕು ನಾವೆಲ್ಲ ಸರ್ವಜ್ಞರು ನೋಡಿ ನೋಟ್ಸ್ ಬಂದ ತಕ್ಷಣ ನಮ್ಮ ತಲೆ ಒಳಗೆ ಆದರೂ ಕೇಳ್ತೀವಿ ಮರು ದಿವಸ ಪರೀಕ್ಷೆ ಆಯಿತು ಪರೀಕ್ಷೆ ಆದಮೇಲೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗ ಆಗ ನಾವೇನು ಮಾಡ್ತೀವಿ ಅಂತಂದರೆ ಅದು ರಿಸಲ್ಟ್ ಪಾಪ ಹೆಂಗಿರತ್ತೆ ಅಂತ ಇಷ್ಟ ಆದಮೇಲೆ ನಮಗೆ ಗೊತ್ತಿರುತ್ತೆ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಆ ರಿಸಲ್ಟ್ ಬಂದ ತಕ್ಷಣ ಒಂದು ಸಿಗ್ನೇಚರಿಗೋಸ್ಕರ ಅಪ್ಪನದ್ದು ಅಮ್ಮನದ್ದೋ ಅದೆಲ್ಲ ನಾವು ಫೋರ್ಜರಿ ಮಾಡಲಿಕ್ಕೆ ತುಂಬ ಕಲ್ತಿದ್ದೀವಿ ಆದರೂ ಕೂಡ ಏನಾದರೂ ಬೇಕು ಅಂತ ಆದರೆ ಅಥವಾ ಟೀಚರ್ಸ್ ಕೇಳಿದ್ರೆ ಆಗ ಏನು ಮಾಡ್ತೀವಿ ಅಂತಂದರೆ ಅರ್ಜುನ ಮಾಡಿದಾಗೆ ನಾವು ಮಾಡ್ತೀವಿ ನೆಪ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸರ್ ಅವತ್ತು ಹಂಗಾಯಿತು ಇವತ್ತು ಹಿಂಗಾಯ್ತು ಅದು ಓದಿಕ್ಕಾಗಲಿಲ್ಲ ನೋಟ್ಸ್ ಮಿಸ್ ಆಯಿತು ಆಮೇಲೆ ತುಂಬ ತಲೆನೋವಿತ್ತು ಸರ್ ಅದೊಂದು ಕಣ್ಣಿಗೆ ಕಾಣಲ್ಲ ನಮ್ಮ ಮಕ್ಕಳ ಕ್ಯುಮ್ಯುಲೇಟಿವ್ ರೆಕಾರ್ಡ್ನಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಇರೋದೇ ಹೆಡ್ಕು ಮತ್ತು ಸ್ಟಮಕ್ ಪೇಯನು ಆಮೇಲೆ ತಲೆನೋವು ಇದೇ ಇರೋದು ಅದು ಯಾವುದು ಕಣ್ಣಿಗೆ ಕಾಣಲ್ಲ ಹಂಗಾಗಿ ಹೇಳಿದ್ರೆ ಆಯಿತು ಹಾಗೆ ಹೇಳಿಕೊಂಡು ನಾವು ಅಲ್ಲಿಂದ ಜಾರಿಕೊಳ್ತೀವಿ ಅರ್ಜುನ್ನು ಅದೇ ಮಾಡ್ತಾನೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಅವನಿಗೆ ಹೆದರಿಕೆ ಆಗಿದೆ ನಮಗೆ ಹೆಂಗೆ ಒಂದು ಪರೀಕ್ಷೆ ಅಂತ ಹೆದರಿಕೆ ಆಗುತ್ತೋ ಯಾವಾಗ ಹೆದರಿಕೆ ಆಗುತ್ತೆ ಅಂತಂದರೆ ಹಿಂದಿನ ದಿವಸದವರೆಗೆ ನಾವು ಚೆನ್ನಾಗೇ ಇದ್ದೇವೆ ನಾರ್ಮಲ್ ಇತ್ತು ಟೆಂಪ್ರೇಚರು ರಾತ್ರೋರಾತ್ರಿ ಟೆಂಪ್ರೇಚರ್ ಹೆಚ್ಚಾಗತ್ತಲ್ಲ ಹಾಗೆ ಹೆಚ್ಚಾದ ತಕ್ಷಣ ಕೈಕಾಲು ಬಿಡಲಿಕ್ಕೆ ಆರಂಭ ಆಯಿತು ಅಲ್ಲಿ ಅರ್ಜುನ ಹೇಳ್ತಾನೆ ಅದೇ ಪಾಪ ನಮಗೂ ಆಗೋದು ಅಥವಾ ನಿಮಗೂ ಆಗೋದು ಗಾಂಡಿ ವಂಶವಂಸತೆ ಹಸ್ತಾತ್ ಕೈಯಿಂದ ಪೆನ್ ಜಾರು ಬೀಳ್ತದೆ ಸರ್ ಬರಲಿಕ್ಕಾಗಲ್ಲ ಶೇಕ್ ಆಗ್ತಾಯಿದೆ ಅವನಿಗೆ ಅವನ ಕೈಯಲ್ಲಿ ಇದ್ದಿದ್ದು ಗಾಂಡಿಯವ ಕೈಯಲ್ಲಿ ಬಿತ್ತು ತ್ವಕ್ಕೆಯುವ ಪರಿದರ್ಶ್ಯತೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆ ತ್ವಕ್ ತ್ವಕ್ಕಂದರೆ ತ್ವಚೆ ತ್ವಚೆ ಅಂದರೆ ಚರ್ಮ ಚರ್ಮ ಎಲ್ಲ ಸುಡ್ತಾಯಿದೆ ಅಂತದೇ ಟೆಂಪ್ರೇಚರ್ ಏರಿತ್ತು ಆಮೇಲೆ ನಚ ನಚಶಕ್ತೊಮ್ ವ್ಯವಸ್ಥಾತು ನನಗೆ ನಿಂತ್ಕೊಳ್ಳಿಕ್ಕಾಗಲ್ಲ ನಾವು ಕುಂತಲೇ ಬೆವರ್ತಾಯಿರ್ತೀವಿ ನೀರು ಕುಡಿದಷ್ಟು ಸಾಕಾಗಲ್ಲ ಅವತ್ತು ಆಮೇಲೆ ಕ್ರಮತೀವಚ ಮೇ ಮನಃ ನನ್ನ ಮನಸ್ಸು ಒಂದು ರೀತಿ ಏನಾಗ್ತಾ ಇದೆ ಏನು ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಸಿಂಪ್ಲಿ ಐ ಕಾಂಟ್ ಕಂಟ್ರೋಲ್ ಮೈ ಮೈಂಡ್ ಅಂತ ಹೇಳ್ತಾನೆ ಆಮೇಲೆ ಭ್ರಮತಿವಚ ಮೇ ಮನಃ ಅದಕ್ಕೋಸ್ಕರ ಅವನೇನು ಹೇಳ್ತಾನೆ ಅಂತಂದರೆ ಅವನೊಂದು ಹೇಳ್ತಾನೆ ಕೃಷ್ಣನಿಗೆ ನೋಡು ಇವರೆಲ್ಲ ನನ್ನ ಅಜ್ಜ ನನಗೆ ಪಾಠ ಮಾಡಿದ ಗುರುಗಳಿಗೆ ಹೊಡಿ ಅಂತಂದ್ರೆ ಸರಿನಾ ಅದ ನಾವು ಕೇಳಿದ್ರೆ ಹೊಡಿತೀವಿ ಅದು ಪ್ರಶ್ನೆ ಅಲ್ಲ ಆದರೆ ಸರಿನಾ ಅಂತ ಇರೋದು ಗುರುಗಳಿಗೆ ಹೊಡೆಯೋದು ಸರಿನಾ ಅಂತ ಕೇಳ್ದವನು ಯಾರು ಗುರುಗಳು ಅವನದ್ದು ದ್ರೋಣಾಚಾರ್ಯರು ಅವನು ಗುರುಗಳಾಗಿದ್ದರು ಗುರುಗಳಿಗೆ ಬಾಣ ಬಿಟ್ಟು ಕೊಲ್ಲಿದೆವು ಅಂತ ಹೇಳ್ತೀಯಲ್ಲ ಹೊಳ್ತಾ ಇದ್ದಾರೆ ಅದು ಸರಿನಾ ನಮ್ಮನ್ನು ಇಡೀ ಕೌರವರ ಅಥವಾ ಈ ಹಸ್ತಿನಾಪುರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತಂದರೆ ಭೀಷ್ಮಾಚಾರ್ಯರು ಆ ಭೀಷ್ಮರಿಗೆ ಹೊಡಿ ಅಂತ ಹೇಳ್ತಾ ಇದೀಯ ಸರಿ ಅವರು ನಮ್ಮ ಅಜ್ಜ ಇವರು ನಮ್ಮ ಗುರುಗಳು ಕೃಪಾಚಾರ್ಯರು ಫಸ್ಟ್ ಟೀಚರ್ ನಮ್ಮ ಕೃಪಾಚಾರ್ಯರು ಅವರು ಆಮೇಲೆ ಮಾವ ಯಾರು ಶಲ್ಯ ಮಾತ್ರ ಮಾದ್ರಿ ಅಂತ ಪಾಂಡುರಾಜನಿಗೆ ಒಬ್ಬಳು ಹೆಂಡ್ತೀರ್ತಾಳು ಅವಳು ಸಹೋದರ ಯಾರು ಅಂತಂದರೆ ಶಲ್ಯ ರಾಜ ಅವನು ಸಹೋದರ ಮಾವ ಅವನನ್ನು ಕೊಲ್ಲೋದು ಎಲ್ಲಾದರೂ ಸಂಬಂಧಿಕರನ್ನು ಕೊಂದು ಯುದ್ಧ ಗೆಲ್ಲಬೇಕು ಅಂತೆಲ್ಲಾದರೂ ಹೇಳಿದಾರ ಇಲ್ಲಪ್ಪ ಈ ಯುದ್ಧ ಬಹಳ ಅನರ್ಥ ತರ್ತದೆ ಏನು ಹೇಳ್ತಾನೆ ಅಂತಂದರೆ ನಾನು ಆತ ತಾಯಿ ಆಗ್ತೇನೆ ಆತ ತಾಯಿ ಅಂತಂದರೆ ಬಂಧು ಆಮೇಲೆ ಯಾರು ವಿಷ ಕೊಡ್ತಾನೋ ಯಾರು ಬೇರೆಯವರನ್ನು ಅನ್ಯಾಯವಾಗಿ ಕೊಲ್ತಾನೋ ಅವನಿಗೆ ಆತ ತಾಯಿ ಅಂತ ಒಂದು ಶಬ್ದವನ್ನು ಹೇಳ್ತಾರೆ ಅಂತಹ ನಾನು ಇವರು ಎಲ್ರಿಗಿರುವಂತಹ ಕೌರವರನ್ನು ಕೊಲ್ಲಿಕ್ಕೋದ್ರೆ ಎಲ್ಲ ಬಂಧು ಬಾಂಧವರು ಕೊಂದಾಗತ್ತೆ ಆದ್ದರಿಂದ ನಾನು ಕೊಲ್ಲೋದಿಲ್ಲ ನಾನು ಯುದ್ಧ ಮಾಡೋದಿಲ್ಲ ಶಸ್ತ್ರ ಸಂನ್ಯಾಸ ಆಯಿತು ಲೈಫ್ನಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ಲಿಗೆ ಹೇಳ್ತೀನಿ ಎಟ್ ಪ್ರೆಸೆಂಟ್ ನಡೆದಿದ್ದೀಗ ಎರಡು ತಿಂಗಳು ಹಿಂದೆ ನಿಮಗೆ ಗೊತ್ತಿದೆ ಕೆಫೆ ಕಾಫಿ ಡೇ ಮಾಲೀಕರು ಸಿದ್ಧಾರ್ಥವರು ಆತ್ಮಹತ್ಯೆ ಮಾಡಿಕೊಂಡ್ರು ಸತ್ರು ಏನೋ ಒಂದು ಒಟ್ಟಿನಲ್ಲಿ ಈಗ ಹೆಂಗೆ ಅಂತ ಬೇರೆ ಬಟ್ ಈ ಬಂದ ವಿಮರ್ಶೆಯನ್ನು ಇಟ್ಕೊಂಡು ಹೇಳೋದು ಡೋಂಟ್ ಫೀಲ್ ಎನಿಥಿಂಗ್ ಎಲ್ಸ್ ಅವರು ಸಾಯುವುದಕ್ಕೆ ರೀಸನ್ ಏನು ಅಂತಂದರೆ ವ್ಯವಹಾರದಲ್ಲಿ ಬಿಸ್ನೆಸ್ನಲ್ಲಿ ಸೋತಿತ್ತು ಹಣ ಕೊಡಲಿಕ್ಕೆ ತುಂಬ ಇದೆ ಜ ಅಲ್ಲಿವರೆಗೆ ಒಳ್ಳೆಯ ಒಂದು ಗೌರವಯುತವಾಗಿ ಬದುಕೊಂಡು ಬಂದಿದ್ದೀನಿ ಇನ್ನೇನಾದರೂ ನಾಳೆ ಕೇಳಿದ್ರೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವ್ರು ಕಣ್ಮರೆಯಾದ ಯಾಕೆ ಉದಾಹರಣೆ ಅಂತಂದರೆ ಒಬ್ಬ ಮರ್ಯಾದಸ್ಥ ತನ್ನ ಲೈಫಲ್ಲಿ ಸೋತಾಗ ಏನು ಮಾಡ್ಕೊಳ್ತಾನೆ ಹೇಳೋದಕ್ಕೆ ಅದೊಂದು ಉದಾಹರಣೆ ಮರ್ಯಾದೆ ಇಲ್ಲ ಅಂತಾದರೆ ಪಾಪ ಮಲ್ಲೆ ಆಗ್ಬಿಡ್ತಿದ್ದ ಅವನು ಇನ್ನೊಂದು ದೇಶಕ್ಕೆ ಹೋಗಿ ಕುಳಿತುಕೊಳ್ತಿದ್ದ ಮರ್ಯಾದೆ ಇದ್ದವತ್ತು ಮರ್ಯಾದೆ ಇರೋದರಿಂದ ಅವ್ರು ಏನು ಮಾಡಿದ್ರು ಅಂತಂದರೆ ಜೀವನದಲ್ಲಿ ಇನ್ನು ಇದ್ದು ನಾನು ಸಾಧನೆ ಹೆದರಿಕೆ ಆಯಿತು ಅಂಜಿಕೆ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದರೆ ಲೈಫ್ನಲ್ಲಿ ಎಷ್ಟೋ ಸಲ ನಮ್ಮನ್ನು ನಮ್ಮ ಸಮಸ್ಯೆಗಳು ನಮಗೆ ಹೆದರಿಕೆಯನ್ನು ಉಂಟು ಮಾಡುತ್ತೆ ಆಗ ನಾವು ಅದರಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ ಎಸ್ಕೇಪ್ ಆಗಲಿಕ್ಕೆ ಬೇರೆ ಬೇರೆ ಕಾ ಏನು ಮಾರ್ಗಗಳಿರ್ಬೋದು ಆ ಮಾರ್ಗಗಳಲ್ಲಿ ಇವನು ಆಯ್ಕೋ ಆಯ್ದುಕೊಂಡಿದ್ದು ಆತ್ಮಹತ್ಯೆ ಮಾಡಿಕೊಂಡ ಅಂತ ನಾವೇನು ಹೇಳ್ತಾ ಇದ್ದೀವಿ ಇವತ್ತೀಗ ಅದರಿಂದ ವಿಮರ್ಶೆ ಮಾಡಲಿಕ್ಕಾಗಲ್ಲ ಬಟ್ ಆ ಒಟ್ಟು ಸಿಚುವೇಷನ್ನಲ್ಲಿ ಅವನು ಹೆದರಿದ್ದಾರೆ ಅವರು ಎನ್ನುವುದು ನಾವು ತಿಳ್ಕೊಳ್ತಾ ಇದ್ದೀವಿ ಈ ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಗೀತೆ ಹೇಳುತ್ತೆ ಬದುಕು ಯಾರನ್ನು ಹೆದುವುದಿಲ್ಲ ಅಂತ ಹೇಳುತ್ತೆ ಇದು ಭಗವದ್ಗೀತೆಯ ಭಾಳ ಮುಖ್ಯವಾದ ಸಂದೇಶ ಬದುಕು ಯಾರನ್ನು ಹೆದೋದಿಲ್ಲ ನಾವು ಬದುಕಿ ತೋರಿಸಿದರೆ ಬದುಕೆ ನಮಗೆ ಹೆದರುತ್ತೆ ಅದು ಪರೀಕ್ಷೆ ಎನ್ನುವುದು ಈಗ ನೀವು ಬರೆಯುವ ಬರವಣಿಗೆ ಅಷ್ಟೇ ನಿಮಗೆ ಪಾಪ ಪರೀಕ್ಷೆ एग्जाम, ಸೆಮ್ ಎಕ್ಸಾಮ್ಗಳೇ ನಮಗೆ ದೊಡ್ಡ ತಲೆಮೇಲೆ ಬಿದ್ದಾಗ ಆಗುತ್ತೆ ಪಿಚ್ಚರ್ ಅಭಿ ಬಾಕಿ ಹೈ ಮುಂದಿದೆ ಬಹಳ ದೊಡ್ಡ ಏನು ಪರೀಕ್ಷೆ ಯಾವುದು ಅಂತಂದರೆ ಇಲ್ಲಿ ನಿಮಗೆ ಸಿಲೆಬಸ್ ಇದೆ ಆಮೇಲೆ ಟೆಕ್ಸ್ಟ್ ಬುಕ್ ಇದೆ ಆಮೇಲೆ ಏನಿದೆ ಕ್ವಶನ್ ಪೇಪರ್ ಇದೆ ಕ್ವಶನ್ ಬ್ಯಾಂಕ್ ಇದೆ ಮುಂದೊಂದು ಲೈಫ್ ಹೇಳೋದೊಂದು ವಿಚಿತ್ರವಾದ ಒಂದು ಪರೀಕ್ಷೆ ಇದೆ ದೆರ್ ಇಸ್ ನೋ ಸಿಲೆಬಸ್ ದೆರ್ ಇಸ್ ನೋ ಟೆಕ್ಸ್ಟ್ಬುಕ್ ದೆರ್ ಇಸ್ ನೋ ಕ್ವಶನ್ ಬ್ಯಾನ್ ಕ್ವಶ್ಚನ್ ಪೇಪರ್ ಇಮ್ಮಿಡಿಯೇಟಾಗಿ ಕ್ವೆಶನ್ ಬರುತ್ತೆ ಯು ಶುಡ್ ಆನ್ಸರ್ ಅದಕ್ಕೆ ಏನು ಆನ್ಸರ್ ಮಾಡಬೇಕು ಹೇಳೋದು ನಾವು ಅದಕ್ಕೆ ಸಿದ್ಧ ಆಗಬೇಕು ಅಂತಾದರೆ ನಮ್ಮಲ್ಲಿ ನೈತಿಕ ಮೌಲ್ಯವನ್ನು ನಾವು ಹೆಚ್ಚಿಗೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಅರ್ಜುನನಿಗೆ ಬಂದದ್ದು ಅದೇ ಸಮಸ್ಯೆ ಅವನು ಎದುರುಗಡೆಯಲ್ಲಿ ಎಲ್ಲರಿಂದ ಕೊಂದರೆ ನನಗೆ ಹೆದರಿಕೆ ಆಗುತ್ತೆ ಕೊಂದರೆ ನಾನು ದೋಷಕ್ಕೊಳಗಾಗ್ತೇನೆ ಆಮೇಲೆ ಹೇಳ್ತಾನೆ ಇಷ್ಟು ಜನ ಸೈನಿಕರು ಈ ಯುದ್ಧದಲ್ಲಿ ಏನಾದರೂ ಸತ್ತು ಹೋದರು ಅಂತ ಆದರೆ ನಾಳೆ ಅವರ ಅಪ್ಪನೋ ಅವರ ಅಮ್ಮನೋ ಅವರ ಮಕ್ಕಳು ಅವರ ಹೆಣ್ಣಂದ್ರೆ ಏನಾಗ್ತಾರೆ ಅನಾಥರಾಗ್ತಾರೆ ಆ ಅನಾಥರಾಗೋದಕ್ಕೆ ನಾನು ಕಾರಣ ಆಗ್ತೀನಿ ಅದಕ್ಕೆ ಹೇಳ್ತಾನೆ ನನಗೆ ಯುದ್ಧ ಬೇಡ ನಾನೇನು ಮಾಡ್ತೀನಿ ಶಸ್ತ್ರ ತ್ಯಾಗ ಮಾಡಿ ನಾನು ವಾಪಸ್ಸು ಎಲ್ಲಿವರೆಗೆ ಅವನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ದ ಅಂತಂದರೆ ಕೊನೆಯಲ್ಲೊಂದು ಹೇಳ್ತಾನೆ ಏನಂತಂದರೆ ಅಶಸ್ತ್ರಂ ನಾನು ಶಸ್ತ್ರವನ್ನು ಬಿಟ್ಟೆ ಶಸ್ತ್ರಪಾಣಯಃ ಕೌರವರಿಗಳ ಶಸ್ತ್ರವನ್ನು ಹಿಡ್ಕೊಂಡು ನನ್ನ ಮೇಲೆ ಎದಿಹನ್ಯ ನನ್ನನ್ನು ಕೊಂದರೆ ನನಗದೂ ಒಳ್ಳೆಯದು ಅಂತ ಅಂದ್ಕೊಡ್ತೀನಿ ಅವ್ರು ನಾನು ಸುಮ್ಮನೆ ಕುಳಿತುಕೊಂಡಿರ್ತೀನಿ ಅವ್ರು ಬಂದು ನನ್ನನ್ನು ಕೊಂದರೂ ಆಗ್ಬೋದು ನಾನು ಮಾತ್ರ ಅವ್ರ ಜೊತೆ ಯುದ್ಧ ಮಾಡೋಲ್ಲ ಮಹಾಭಾರತದ ಸಿಚ್ಯುವೇಷನಲ್ಲಿ ನೀವು ಯೋಚನೆ ಮಾಡಬೇಕು ನೋಡಿ ಒಬ್ಬ ಅರ್ಜುನ ಮತ್ತೊಬ್ಬ ಭೀಮ ಇಡಿ ಕೌರವರನ್ನು ಸೋಲಿಸಿದ್ದು ನಕುಲ ಸಹದೇವ ಧರ್ಮರಾಜ ಅವರೆಲ್ಲ ಏನು ಅಂತಂದರೆ ಅವರೆಲ್ಲ ಪ್ಲೇಯರ್ಸ್ ದೇ ಆಲ್ ಆರ್ ಪ್ಲೇಯರ್ಸ್ ಬಟ್ ಬೋತಾರ್ ಯಾರು ಅರ್ಜುನ ಮತ್ತು ಭೀಮಾ ಕೀ ಫ್ಯಾಕ್ಟರ್ ಕೀ ಪ್ಲೇಯರ್ಸ್ ಅವರು ನಾವು ಮಕ್ಕಳಿಗೆ ಹೇಳೋದಿದೆ ಯಾವಾಗಲೂ ಮಹಾಭಾರತ ಒಂದು ದೊಡ್ಡ ಒಂದು ಏನು ಟೂರ್ನಮೆಂಟ್ ಆದರೆ ಮ್ಯಾನ್ ಆಫ್ ದಿ ಸಿರೀಸ್ ಯಾರಿಗೆ ಕೊಡೋದು ಸರ್ ಅಂತ ಮ್ಯಾನ್ ಆಫ್ ದಿ ಸಿರೀಸ್ ಯಾರಿಗೆ ಅಂತಂದರೆ ಭೀಮಣ್ಣ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಅಂತಂದರೆ ಅರ್ಜುನಿಗೆ ಪ್ರತಿ ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಅರ್ಜುನಿಗೆ ಪ್ರತಿ ಸಲ ಮ್ಯಾನ್ ಆಫ್ ದಿ ಸೀರೀಸು ಯಾಕೆಂದರೆ ನೂರು ಜನ ಸಹೋದರರಲ್ಲಿ ತೊಂಬತ್ತೊಂಬತ್ತು ಜನರನ್ನ ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಟು ಹೊಡೆದಿದ್ದಾನೆ ಅಂತ ಹೇಳಿ ಪ್ರತಿ ದಿವಸಕ್ಕೆ ಹತ್ತು ಹನ್ನೆರಡು ಕವರ್ ಅವರಿಂದ ಕೊಲ್ತಾ ಬಂದಿದ್ದಾನೆ ಒಬ್ಬನೇ ಭೀಮಾ ಬಂದಿದ್ದಾನೆ ಸೊ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದಾವೆ ನಾವು ನೋವು ಅಂತ ಅರ್ಜುನನಿಗೆ ಏನಾಯಿತು ಅಂತಂದರೆ ಅವರನ್ನೆಲ್ಲ ನೋಡಿ ಹೆದರಿಕೆ ಆಯಿತು ನಾವು ಬದುಕಿಗೆ ಹೆದರಿದಾಗ ಹೆದ್ದ ಹೆದರಿದಾಗ ಅದಕ್ಕೆ ಬೇರೆ ಬಣ್ಣ ಕಟ್ಟಿದ ನಾನು ಹೆದರಿದ್ದೀನಿ ಅಂತ ಗೊತ್ತಾದರೆ ಏನಾಗುತ್ತೆ ಜನರು ನನ್ನನ್ನು ನಿಂದಿಸ್ತಾರೆ ಹಂಗಾಗಿ ಏನು ಮಾಡಬೇಕು ನಾನು ಹೆದರಿದ್ದೀನಿ ಅಂತ ಗೊತ್ತಾಗಬಾರ್ದು ಬುದ್ಧಿವಂತಿಕೆ ಹೀಸ್ ಏನು ಅವನು ತುಂಬ ಬ್ರಿಲಿಯಂಟ್ ಅವನು ಚಿಕ್ಕಪ್ರಾಯದಲ್ಲೇ ತುಂಬ ಬ್ರಿಲಿಯಂಟ್ ಆಗಿದ್ದವನು ಅವನು ದ್ರೋಣಾಚಾರ್ಯ ನಾವು ಕತೆ ಕೇಳ್ತೀವಿ ದ್ರೋಣಾಚಾರ್ಯರ ಶಿಷ್ಯ ಆಗಿದ್ದ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಆ ಕಣ್ಣಿಗೆ ಗುರಿ ಇಟ್ಟ ಉಳಿದವರು ಏನೇನೋ ಕಾಣುತ್ತೆ ಅಂತ ಹೇಳಿದಾಗ ಅವನಿಗೆ ಹಕ್ಕಿಯ ಪಕ್ಷಿಯ ಕಣ್ಣು ಮಾತ್ರ ಕಾಣಿತ್ತು ಅಷ್ಟು ಏನು ಕಾನ್ಸಂಟ್ರೇಷನ್ ಪವರ್ ಇದ್ದವನು ಆಮೇಲೆ ದ್ರೌಪದಿಯನ್ನು ಗೆಲ್ಲಲಿಕ್ಕೆ ಮತ್ಸ್ಯಯಂತ್ರ ಅಂತ ಒಂದು ಭೇದನ ಮಾಡ್ತಾನೆ ಅಲ್ಲಿಯೂ ಆ ಮತ್ಸ್ಯಕ್ಕೆ ಮೀನಿನ ಕಣ್ಣಿಗೆ ಹೊಡಿಬೇಕಿತ್ತು ಅಂದರೆ ಅಷ್ಟು ಏನಿದೆ ಅಂತಂದರೆ ಅವನಿಗೆ ಕಾನ್ಸಂಟ್ರೇಷನ್ ಪವರ್ ಇತ್ತು ಅಂತಹ ಕಾನ್ಸಂಟ್ರೇಷನ್ ಪವರ್ ಇದ್ದು ಗೆದ್ದವನು ಆಮೇಲೆ ಈಶ್ವರನ ಜೊತೆಗೆ ಯುದ್ಧ ಮಾಡಿ ಗೆದ್ದಿದ್ದಾನೆ ಇನ್ನೂ ಒಂದು ಸೋಜಿಗದ ಸಂಗತಿ ಏನು ಅಂತಂದರೆ ಯಾವ ಕೌರವರು ಎದ್ರಿ ಕಾಣ್ತಾ ಇದ್ದಾರೋ ಅದೇ ಕೌರವರನ್ನು ಅವನು ಉತ್ತರನ ದನಗಳನ್ನು ಕದ್ಕೊಂಡು ಹೋಗಿ ಉತ್ತರ ಗೋಗ್ರಹಣ ಅಂತ ಒಂದು ಸನ್ನಿವೇಶ ಬರುತ್ತೆ ಆ ಗೋಗ್ರಹಣ ಮಾಡಿದಾಗ ಇದೇ ಕೌರವರನ್ನು ಯಾರ ಸಹ ಒಬ್ಬ ಹೇಡಿಯಾದ ಉತ್ತರ ಅಂತ ಇರ್ತಾನೆ ವಿರಾಟನ ಮಗ ಅವನು ಸಹಾಯ ಇಟ್ಕೊಂಡು ಗೆದ್ದಿದ್ದಾನೆ ಇವತ್ತು ಅದೇ ಕೌರವರನ್ನು ನೋಡ್ರೆ ಹೆದರ್ತಾ ಇದ್ದಾನೆ ಏನು ರೀಸನ್ನು ಲೈಫ್ನಲ್ಲಿ ಇದೇ ಇರೋದು ಏನಂತಂದರೆ ರೀಸನ್ ಗೊತ್ತಿಲ್ಲದೆ ನಾವು ಎಷ್ಟೋ ಸಮಸ್ಯೆಗಳನ್ನು ದೊಡ್ಡ ಮಾಡ್ಕೊಳ್ತೀವಿ ಗೀತೆ ಅದಕ್ಕೋಸ್ಕರ ಏನು ಹೇಳುತ್ತೆ ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ರೀಸನ್ ಫಾರ್ ಯುವರ್ ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಬಂದ ಸಮಸ್ಯೆಗೆ ಯಾವುದು ಕಾರಣ ಅಂತ ಕೃಷ್ಣ ಅದನ್ನು ಫೈಂಡ್ ಔಟ್ ಮಾಡ್ದ ಅದಕ್ಕೆ ಕೃಷ್ಣನನ್ನು ಏನು ಹೇಳ್ತಾರೆ ಅಂತಂದರೆ ಅವನು ಮೊದಲು ಅವನು ಕೇವಲ ಸಾರಥಿ ಅಂತಿದ್ದ ಈ ಗೀತೆ ಅಂತ ಬಂದ ಮೇಲೆ ಅವನನ್ನು ಒಬ್ಬ ಗ್ರೇಟ್ ಸೈಕಾಲಜಿಸ್ಟ್ ಅಂತ ಹೇಳುವವರಿದ್ದಾರೆ ಅವನೊಬ್ಬ ಏನು ಅಂತಂದರೆ ಅವನೊಬ್ಬ ಸೈಕಾಲಜಿಸ್ಟ್ ಇವ್ರು ಇರ್ತಾರಲ್ಲ ಏನು ಸೈಕಾಟ್ರಿಸ್ಟ್ ಅಂತ ಏನು ಹೇಳ್ತೀರಾ ಮಾನಸಿಕ ರೋಗಗಳ ತಂತ್ರಜ್ಞರು ಯಾರಿರ್ತಾರೆ ಅಂಥವ್ರು ಅಂತ ಹೇಳ್ತಾರೆ ಇವತ್ತು ಹೊಸದಾಗಿ ಟ್ರೆಂಡ್ ಚೇಂಜ್ ಆಗಿದೆ ಇವತ್ತು ಅವನನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವನೊಬ್ಬ ಒಳ್ಳೆ ಏನು ಹೇಳ್ತೀರಾ ಸಿಇಒ ಅಂತ ಹೇಳ್ತೀರಲ್ವಾ ಸಿಇಒ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ದೀನಿ ಅವನು ಒಬ್ಬ ಕಂಪ್ನಿಯಲ್ಲಿ ಇರುವಂತಹ ಒಬ್ಬ ನಿರ್ವಹಣಾ ಶಾಸ್ತ್ರಜ್ಞ ಅಂತ ಹೇಳಿಕ್ಕೆ ಆರಂಭ ಮಾಡಿದ್ದಾರೆ ಆಫ್ಕೋರ್ಸ್ ನಾನು ಅದೇ ಟಾಪಿಕ್ನಲ್ಲೇ ಏನು ಪಿ ಎಚ್ ಡಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದರಿಂದ ಅದು ನನ್ನ ತೀಸಿಸ್ನಲ್ಲಿ ಕೂಡ ನಾನು ಅದರಿಂದ ಬಹಳ ಸ್ಪಷ್ಟಪಡಿಸಿದ್ದೀನಿ ಅವನೊಬ್ಬ ನಿರ್ವಹಣಾ ಶಾಸ್ತ್ರಜ್ಞ ಯಾವುದು ನಿರ್ವಹಣೆ ಮಾಡ್ದೆ ಅಂತಂದರೆ ಆಫೀಸ್ ನಿರ್ವಹಣೆಯೋ ಅಥವಾ ಇನ್ಯಾವುದೋ ವಿಷಯಗಳ ನಿರ್ವಹಣೆ ಅಲ್ಲ ಅವನು ಏನು ಮಾಡ್ದ ಮನಸ್ಸಿನ ನಿರ್ವಹಣೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟ ಮೈಂಡ್ ಮ್ಯಾನೇಜ್ಮೆಂಟನ್ನು ತಿಳಿಸ್ಕೊಟ್ಟ ಅದಕ್ಕೆ ಬದುಕಿಗೆ ಹತ್ರ ಆಯಿತು ಅರ್ಜುನನಿಗೆ ಬಂದ ಸಮಸ್ಯೆ ಬಹಳ ಉಳಿದವರಿಗಾದರೆ ಆ ಸಮಸ್ಯೆ ಹೌದಂತನ್ಸುತ್ತೆ ಏನಂತಂದರೆ ಛೇ ಇವನು ಹೇಳ್ತಾ ಇರೋದು ಹೌದಲ್ವಾ ಎಲ್ಲ ಸತ್ತು ಹೋದರು ಅಂತ ಆದರೆ ನಾಳೆ ಎಲ್ಲರೂ ಏನಾಗ್ತಾರೆ ಅನಾಥರಾಗ್ತಾರೆ ದಪ್ಪು ಮಾಡಿದ್ವಿ ಆದರೆ ಅವನು ಹಾಗೆ ಮಾಡಲಿಲ್ಲ ಕೃಷ್ಣ ಆಗ ಅವನಿಗೆ ಚಾಟಿ ಇಟ್ಟು ಬೀಸ್ತಾನೆ ಒಂದು ಮಾತು ಹೇಳ್ತಾನೆ ವಿವೇಕಾನಂದ್ರೆ ಆ ಮಾತನ್ನು ಇಟ್ಕೊಂಡು ಅದನ್ನೇ ಅವರ ಜೀವನದ ಪಥವಾಗಿ ಸ್ವೀಕಾರ ಮಾಡ್ತಾರೆ ಏನು ಅಂತಂದರೆ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರುವಂತ ಏನಿದೆ ಅದಕ್ಕೆ ಅವರಿಗೆ ಸ್ಫೂರ್ತಿ ಯಾವುದು ಅಂತಂದರೆ ಗೀತೆಯಲ್ಲಿ ಕೃಷ್ಣ ಮೊದಲನೇ ಬಾರಿಗೆ ಅರ್ಜುನ ಹೀಗೆ ಕುಸಿದುಗುದ್ದಾಗ ಹೇಳಿದ ಬದುಕಿನ ಮೊದಲ ಪಾಠ ಯಾವುದು ಅಂತಂದರೆ ಕ್ಲೈಬ್ಯಂ ಆಸ್ಮಗ ಸ್ವಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ಕೋತ್ ಪರಂತಹ ಕ್ಷುದ್ರಂ ಹೃದಯ ದೌರ್ಬಲ್ಯ ನಿನಗೆ ಬಂದಿದ್ದೇನು ಅಂತಂದರೆ ನೀನು ಮಾನಸಿಕವಾಗಿ ಬ್ಯಾಲೆನ್ಸ್ ತಪ್ಪಿದೆಯಾ ಮನಸ್ಸು ದುರ್ಬಲ ಆಗಿದೆ ದುರ್ಬಲವಾದಂತಹ ಮನಸ್ಸನ್ನು ದೃಢಪಡಿಸಿಕೊಂಡು ಯತ್ನೆತ್ತು ಹೋರಾಟ ಮಾಡು ನಿನಗೆ ಕ್ಲೈಬ್ಯ ಒಳ್ಳೆಯದಲ್ಲ ಕ್ಲೈಬ್ಯ ಅಂತಂದರೆ ಹೇಡಿ ಅಂತ ಅರ್ಥ ನಪುಂಸಕ ಅಂತ ಶಬ್ದ ಅರ್ಥ ಕ್ಲೀಬಸ್ಯ ಭಾವ ಕ್ಲೈಬ್ಯ ಹಾಗೆ ಹೇಡಿಯ ಹಾಗೆ ಮಾತಾಡ್ತಾ ಇದೆಯಾ ನಿನ್ನಂಥವನಿಗೆ ಇದು ಯೋಗ್ಯ ಅಲ್ಲ ಇಷ್ಟು ಹೇಳಿದಾಗ ಪುನಃ ಅದೆಯರಾಗ ಅದೇ ಹಾಡು ಅಲ್ಲ ಕೃಷ್ಣ ಇದೆಲ್ಲ ಸರಿ ಆದರೆ ಎದುರಿಗಿದ್ದವರು ಕಥಂ ಭೀಷ್ಮ ಮಹಂ ಸಂಕೇತ ಮತ್ತು ಶುರು ಮಾಡಿದ್ರು ಆಗ ವಿಸ್ತಾರವಾದ ಗೀತೆ ಎಂತ ಇವತ್ತು ಯಾವುದು ಹೇಳ್ತಾ ಇದ್ದೀವಿ ಅದು ಆರಂಭ ಆಯಿತು ಬದುಕಿನ ಪಾಠ ತುಂಬ ಅಂಶಗಳನ್ನು ಹೇಳ್ತಾರೆ ಸ್ವಲ್ಪ ಅದರ ಬಗ್ಗೆ ಒಂದು ಮುಖ್ಯವಾದ ಅಂಶವನ್ನಷ್ಟು ಹೇಳೋದಕ್ಕೆ ನಾನು ಮುಂದಾಗ್ತೇನೆ ಮೊದಲನೇ ಪಾಠ ಯಾವುದು ಅಂತಂದರೆ ನಮ್ಮ ಮನಸ್ಸು ಎಷ್ಟು ವಿಚಿತ್ರ ಆಗಿದೆ ಅಂತಂದರೆ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದು ನಮಗೆ ನಗಣ್ಯ ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಅವನು ಹೇಳ್ತಾನೆ ಏನು ಅಂತಂದರೆ ಅಶೋಚಾನನ್ವ ಶೋಚಸ್ವಂ ಯಾವುದಕ್ಕೆ ದುಃಖ ಪಡಬೇಕು ಯಾವುದಕ್ಕೆ ದುಃಖ ಪಡಬಾರ್ದು ಅಂತಲೇ ನಮ್ಮ ಮನಸ್ಸಿಗೆ ಗೊತ್ತಾಗಲ್ಲ ಅಲ್ಲಿಂದ ಗೊಂದಲ ಇದೆ ಯಾರ ಬಗ್ಗೆ ದುಃಖ ಪಡಬೇಕು ಬಗ್ಗೆ ದುಃಖ ಅಪ್ಪ ಅಮ್ಮ ಕೂಲಿನಾಲಿ ಮಾಡಿ ನಮ್ಮನ್ನು ಸ್ಕೂಲಿಗೆ ಕಾಲೇಜಿಗೆ ಕಳಿಸ್ತಾರೆ ನಮ್ಗೆ ಅವ್ರ ಬಗ್ಗೆ ಪಾಪ ಎಷ್ಟೋ ಸಲ ನಮ್ಮ ನಮಗೆ ದುಃಖ ಇರಲ್ಲ ನಮ್ಮ ಫ್ರೆಂಡ್ ಏನೋ ಹೇಳ್ಬಿಟ್ರು ಅಂತ ತಲೆ ಮೇಲೆ ಕೈ ಹೊತ್ತು ಡಿಸ್ಪ್ಲೇ ಬಿಗ್ ಚೇಂಜ್ ಮಾಡಿ ಆಮೇಲೆ ಸ್ಟೇಟಸ್ ಹಾಕಿ ಕುಳ್ತ್ಕೊಬಿಡ್ತೀವಿ ಮುಗೀತು ನೋಡಿ ಯಾವುದ್ರ ಬಗ್ಗೆ ದುಃಖ ಪಡಬೇಕು ಎನ್ನುವ ಒಂದು ಸಾಮಾನ್ಯ ಜ್ಞಾನ ಮೂಡ್ ಆಫ್ ಮುಗೀತು ಇನ್ನು ಎಲ್ಲ ಊರಿನವರೆಲ್ಲ ಬಂದು ಏನಾಯಿತು ಅಂತ ಮನೆ ಮುಂದೆ ನಿಂತು ಏನಾಯ್ತಮ್ಮ ಏನಾಯ್ತಪ್ಪ ಅಂತ ಕೇಳಬೇಕು ಅಲ್ಲಿಗೆ ಬರ್ತದೆ ನಾವು ಮನಸ್ಸಿಗೆ ಎಷ್ಟು ದಾಸರಾಗಿದ್ದೇವೆ ಅಂತ ಯೋಚನೆ ಮಾಡಿ ಮನಸ್ಸು ನಮ್ಮ ದಾಸ್ಯದಲ್ಲಿರಬೇಕೇ ವಿನಃ ಮನಸ್ಸಿಗೆ ನಾವು ದಾಸರಾಗಬಾರ್ದು ಇದು ಗೀತೆ ಹೇಳುವ ತತ್ವ ಅರ್ಜುನನಿಗೆ ಅದರಿಂದ ಹೇಳ್ತಾನವನು ನಿನ್ನ ಮನಸ್ಸನ್ನು ನೀನು ಕಂಟ್ರೋಲ್ ಮಾಡಿಕೊಳ್ಬೇಕಾಗಿದ್ದು ಅತ್ಯಂತ ಅಗತ್ಯವಾಗಿದೆ ಮೈಂಡ್ ಬ್ಯಾಲೆನ್ಸ್ಡ್ ತಪ್ಪಿದೆ ಬ್ಯಾಲೆನ್ಸ್ ತಪ್ಪೋದ ಕಾರಣ ಏನು ಅಂತಂದರೆ ನಿನಗಿರುವ ಅತಿಯಾದ ಮೋಹ ಕಾರಣ ಲೈಫು ಸೋಲೋದೆಲ್ಲೇ ಅಂತಂದರೆ ಪ್ರೀತಿ ಇದ್ರೆ ಸೋಲಲ್ಲ ಮೋಹ ಆದರೆ ಸೋಲ್ತದೆ ಪ್ರೀತಿ ಮತ್ತು ಮೋಹದ ನಡುವೆ ವ್ಯತ್ಯಾಸ ಇದೆ ಕುಂತಿಗೆ ಪಾಂಡವರ ಕುರಿತಾಗಿರುವುದು ಪ್ರೀತಿ ಗಾಂಧಾರಿಗೆ ಕೌರವರ ಕುರಿತಾಗಿರುವುದು ಮೋಹ ಅದಕ್ಕೆ ಸಿಂಬಾಲ್ ಯಾವುದು ಅಂತಂದರೆ ಹಣೆ ಕಣ್ಣಿ ಪಟ್ಟಿ ಕಟ್ಕೊಂಡಿದ್ದು ನಮಗೆ ಕಥೆಯಲ್ಲಿ ಗಾಂಧಾರಿ ಹೆಂಗಿದ್ದಾಳೆ ಅಂತಂದರೆ ಕಣ್ಣಿ ಪಟ್ಟಿ ಕಟ್ಕೊಂಡಿದ್ದು ಗಾಂಧಾರಿ ನೋಡಿದ್ದೀವಲ್ಲ ಕುಂತಿ ಏಕಾಂಗಿಯಾಗಿ ತನ್ನ ಮಕ್ಕಳನ್ನು ಬೆಳೆಸ್ತಾಳೆ ಐವರು ಪಾಂಡವರು ಅಂತ ಹೊರಗಡೆ ಕಾಣುವ ಭೌತಿಕ ದೇಹ ನೋಡಬೇಡಿ ಅದು ನಮ್ಮ ಐದು ಪ್ರಾಣಗಳು ನಾವು ಅದು ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಇಂದ್ರಿಯಗಳು ಅಂತ ನಾವು ಅರ್ಥ ಮಾಡಬೇಕು ಮಹಾಭಾರತಕ್ಕೊಂದು ಸಿಂಬಾಲಿಕ್ ಆದ ಲ್ಯಾಂಗ್ವೇಜ್ ಇದೆ ಮಹಾಭಾರತದ ಹದಿನೆಂಟು ಪರ್ವ ಹೇಳುವಲ್ಲೊಂದು ಸಿಂಬಲ್ ಇದೆ ಭಗವದ್ಗೀತೆಯಲ್ಲಿರುವ ಹದಿನೆಂಟು ಅಧ್ಯಾಯಗಳು ಹೇಳುವಲ್ ಪ ಒಂದು ಸಿಂಬಲ್ ಇದೆ ಅರ್ಜುನ ಇಡೀ ನಮ್ಮ ಮನುಷ್ಯನ ಬಾಳಿನ ಸಂಕೇತ ಕೃಷ್ಣ ನಮ್ಮ ಬಾಡಿನಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸುವಂತಹ ಒಬ್ಬ ತಂತ್ರಜ್ಞ ಇದು ಅಲ್ಲಿರುವಂತಹದ್ದು ಅದಕ್ಕೆ ಅದು ಬದುಕಿ ಬಹಳ ಹತ್ರ ಆಗಿತ್ತು ಕುಂತಿ ಮಕ್ಕಳನ್ನು ಬೆಳೆಸುವಲ್ಲಿ ಅಯ್ಯೋ ನನ್ನ ಮಕ್ಕಳು ಹೀಗಾಯಿತು ಅಂತ ದುಃಖಪಟ್ಟಿದ್ದ ಕಥೆ ಎಲ್ಲೂ ಬರಲ್ಲ ಆದರೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ವಿರೋಧ ಮಾಡ್ತಾನೆ ಒಪ್ಕೊಂಡು ಬಂತು ಆಮೇಲೆ ಏನಾಯಿತು ಕೊನೆಯಲ್ಲಿ ಅಂತ ನಮಗೆ ಗೊತ್ತಿದೆ ಯಾಕೆ ಈ ಮಾತು ಅಂತಂದರೆ ನಿಮ್ಮನ್ನು ಆಳ್ತಾ ಇರೋದು ಯಾವುದು ಅಂತಂದರೆ ನಿಮ್ಮ ಮೋಹ ನಿಮ್ಮನ್ನು ಆಳ್ತಾ ಇದೆ ಮಕ್ಕಳೇ ಆ ಮೋಹಕ್ಕೆ ನೀವು ಪರವಶರಾಗಿದ್ದರೆ ಲೈಫ್ನಲ್ಲಿ ಯಾವತ್ತೂ ನಾವು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆ ಮಾಡುವಂತಹ ಬುದ್ಧಿಯ ಒಂದು ಸಾಮಾನ್ಯ ವಿವೇಕವೂ ನಮ್ಮಲ್ಲಿ ಉದಯ ಆಗೋದಿಲ್ಲ ಅದಕ್ಕೆ ಮೊದಲು ಮಾಡಬೇಕಾಗಿದ್ದೇನು ಅಂತಂದರೆ ನಾವು ನಮ್ಮ ಮನಸ್ಸನ್ನು ಗೆಲ್ಲುವ ಕೆಲಸ ಅದನ್ನು ಹೇಳುತ್ತೆ ಗೀತೆ ಅರ್ಜುನ ಒಂದು ಕ್ವಶನ್ ಕೇಳ್ತಾನೆ ಅರ್ಜುನ ಕೃಷ್ಣ ನೀನು ಹೇಳಿದ್ದೆಲ್ಲ ಸರಿ ಆದರೆ ನನಗೇನಾಗ್ಬಿಟ್ಟಿದೆ ಅಂತಂದರೆ ನನ್ನ ಮನಸ್ಸು ತುಂಬ ಚಂಚಲ ಆಗಿದೆ ಅಂತ ಹೇಳ್ತಾನೆ ಹೆಂಗಿದೆ ಮನಸ್ಸು ಅಂತಂದರೆ ಗಾಳಿಯನ್ನು ಕೈಯಲ್ಲಿ ಹಿಡ್ದಂಗೆ ಅಷ್ಟು ಚಂಚಲ ಇದೆ ಅಂತ ನೋಡಿ ನಾವಿಲ್ಲಿ ಕುಳಿತುಕೊಂಡಿದ್ದೀವಿ ನಮಗೆ ಒಂದು ಹತ್ತು ಸೆಕೆಂಡ್ ಕೂಡ ಪಾಪ ಕುಂತ ಸರಿಯಾಗಿ ಒಂದೇ ರೀತಿ ಕುಳಿತುಕೊಳ್ಳಿಕ್ಕೆ ಬರೋಲ್ಲ ಕೈ ಆಡಿಸ್ತೀವಿ ಕಾಲು ಆಡಿಸ್ತೀವಿ ಆ ಕಡೆ ನೋಡ್ತೀವಿ ಈ ಕಡೆ ನೋಡ್ತೀವಿ ಆಮೇಲೆ ಮಾತಾಡ್ತೀವಿ ಏನೋ ಒಂದು ಕೆಲಸ ಮಾಡ್ತಾಯಿರ್ತೀವಿ ಒಂದು ನಾನು ನಿಮಗೆ ಓಪನ್ ಚಾಲೆಂಜ್ ಹಾಕ್ತೀನಿ ನೀವು ಸ್ವೀಕಾರ ಮಾಡೋದು ಬಿಡೋದು ನಿಮಗೆ ಎದರಿ ಕೇಳಲ್ಲ ಹೆದರಿಬೇಡಿ ನೀವು ನಿಜವಾಗಿ ನಾವು ಶಕ್ತಿವಂತರು ನನಗೆ ಆತ್ಮವಿಶ್ವಾಸ ಇದೆ ನಾನು ಅಂಥದ್ದು ಮಾಡ್ತೀನಿ ಇಂಥದ್ದು ಮಾಡ್ತೀನಿ ಅಂತ ಅಷ್ಟು ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ದರೆ ಒಂದು ಹತ್ತು ಸೆಕೆಂಡ್ ನಿಮ್ಮ ಮನಸ್ಸನ್ನು ಸುಮ್ಮನೆರಿಸಿ ತೋರಿಸಿ ನಮಗೆ ಹತ್ತು ಸೆಕೆಂಡ್ ಅದು ಅರ್ಜುನ ಕೇಳುವ ಪ್ರಶ್ನೆ ಮನಸ್ಸು ಎಷ್ಟು ಚಂಚಲ ಅಂತಂದರೆ ಗಾಳಿಯನ್ನು ಕೈಯಲ್ಲಿ ಹಿಡ್ದ ನಮಗೆ ವಾಯೋರಿವ ಸು ಆಗ ಕೃಷ್ಣ ಹೇಳ್ತಾನೆ ಹಿ ಎಕ್ಸೆಪ್ಟೆಡ್ ಆ್ಯಕ್ಚುಲಿ ಅವನ ಹಿ ಸ್ಟೇಟ್ಮೆಂಟ್ ಹೀ ಅಕ್ಸೆಪ್ಟೆಡ್ ಅರ್ಜುನ ಏನು ಸ್ಟೇಟ್ಮೆಂಟ್ ಕೊಟ್ಟ ಹೌದಪ್ಪ ಅದು ಖಂಡಿತ ಅಸಂಶಯಂ ಮಹಾಬಾಹು ದರ್ ಈಸ್ ನೋ ಡೌಟ್ ಅಟ್ ಆಲ್ ಮೈಂಡ್ ಈಸ್ ಆಲ್ವೇಸ್ ಇಂಬ್ಯಾಲೆನ್ಸಿಂಗ್ ಸ್ಟಿಲ್ ದರ್ ಈಸ್ ಎ ಏನು ದರ್ ಈಸ್ ಎ ವೇ ಟು ಕಂಟ್ರೋಲ್ ಅವರ್ ಮೈಂಡ್ ಆದರೆ ಮನಸ್ಸನ್ನು ಕೈಯಲ್ಲಿ ಹಿಡಿದುಕೊಳ್ಳೋದಕ್ಕೆ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ದಾರಿ ಇದೆ ದಾರಿ ಯಾವುದು ಅಂತ ಹೇಳ್ತಾನೆ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಬೇಕು practice ಮಾಡಬೇಕು ಹತ್ತು ಸೆಕೆಂಡ್ ಅಂತ ಅದಕ್ಕೆ ಹೇಳಿದೆ ನಾನು ಬೇಕಿದ್ರೆ ಈಗ ನಿಮಗೆ ಪ್ರಾಕ್ಟಿಕಲಿ ನೀವು ರೆಡಿ ಇದ್ದರೆ ನಿಮಗೆ ನಾನು ಇಲ್ಲಿ ಮಾಡಿಸಿ ತೋರಿಸ್ತೀನಿ ಬೇಕಿದ್ರೆ ನಾನು ನನ್ನ ಕಾಲೇಜ್ನಲ್ಲಿ ನನ್ನ ಕ್ಲಾಸ್ನಲ್ಲಿ ನಾನು ಪ್ರತಿ ದಿವಸ ಮಾಡಿಸ್ತೀನಿ ಸರ್ ಅದಕ್ಕೋಸ್ಕರನೇ ಹೇಳಿದ್ದೀನಿ ನೀವು ರೆಡಿ ಇದ್ದರೆ ನಾನು ಮಾಡಿಸಿ ತೋರಿಸ್ತೀನಿ ನೀವು ಅದರಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಒಂದೆರಡು ಸೂಚನೆ ಕೊಡ್ತೀನಿ ಆ ಸೂಚನೆಯನ್ನು ನೀವು ಫಾಲೋ ಮಾಡಿದ್ರೆ ಆಯಿತು ಮಾಡ್ಬೋದಾ ಎಸ್ ಹಾಂ ಸ್ಟ್ರೇಟಾಗಿ ಕುಳಿತುಕೊಳ್ಳಿ ಅಂದರೆ ಈಗ ಸ್ಟ್ರೇಟಾಗಿ ಕುಳಿತುಕೊಂಡಿಲ್ಲ ಅಂತ ಅರ್ಥ ಏನು ಬೇರೆ ಏನು ಮಾಡಲಿಕ್ಕೇನಿಲ್ಲ ಏನೂ ಆಗೋದಿಲ್ಲ ಬದಲಾವಣೆ ಏನೂ ಆಗೋದಿಲ್ಲ ಐ ಮೀನ್ ಹೊರಗಡೆಯಿಂದ ಏನಾಗೋಲ್ಲ ಯಾರೂ ಏನು ಮಾಡೋಲ್ಲ ಸೊ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿಕೊಂಡು ನಾನು ಹೇಳೋದನ್ನು ಕೇಳಿಸ್ಕೊಂಡು ಹಾಗೆ ಫಾಲೋ ಮಾಡ್ತಾ ಹೋಗಿ ಶಾಶ್ವತವಾಗಿ ಕಣ್ಣು ಮುಚ್ಚೋದಲ್ಲಪ್ಪ ಡೋಂಟ್ ವರಿ ಅವ್ರು ಯಾರೋ ಮಾತಾಡ್ತಾ ಇದಾರೆ ಕಣ್ಣು ಮುಚ್ಚಿಕೊಂಡು ಸ್ಟ್ರೇಟಾಗಿ ಕುಳಿತುಕೊಳ್ಳಿ ಸ್ಟ್ರೇಟಾಗಿ ಕುಳಿತುಕೊಂಡು ಟ್ವೆಂಟಿ 20 ಟ್ವೆಂಟಿಯಿಂದ ಒಂದರವರೆಗೆ ಕೌಂಟ್ ಮಾಡಿ 20, 19 ನಿಮ್ಮ ಮೈಂಡಲ್ಲೇ ಕೌಂಟ್ ಮಾಡ್ತಾ ಹೋಗ್ಬೇಕು 20, 19 ಹಾಗೆ ಕೌಂಟ್ ಮಾಡಿ ಸ್ಟಾರ್ಟ್ ನೆಕ್ಸ್ಟ್ ಸ್ಟೆಪ್ಪು ಒಂದು ಮನಸ್ಸನ್ನು ಪ್ರಿಪೇರ್ ಮಾಡಬೇಕು ಯಾವುದಕ್ಕೆ ಅಂತಂದರೆ ಮನಸ್ಸನ್ನು ನೀವು ಮನಸ್ಸಿಗೆ ನೀವು ಮೆಸೇಜ್ ಕೊಡಬೇಕು ಏನು ಮೆಸೇಜ್ ಕೊಡಬೇಕು ಅಂತಂದರೆ ನನ್ನ ಮನಸ್ಸಿನಲ್ಲಿರುವ ಎಲ್ಲ ವಿಷಯಗಳನ್ನು ನಾನು ಹೊರಗಡೆ ಕಳಿಸ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಒಂದು ಮೆಸೇಜ್ ಕೊಡಿ ಒಂದು ಆರ್ಡರ್ ಕೊಡಿ ನನ್ನ ಮನಸ್ಸಿನಲ್ಲಿ ಈ ಕ್ಷಣಕ್ಕೆ ಏನೆಲ್ಲ ಓಡಾಡ್ತಾ ಇದೆ ಅದರಿಂದೆಲ್ಲ ಹೊರಗಡೆ ಕಳಿಸ್ತೀನಿ ಕೊಡಿ ಮೈಂಡಿಗೆ ಒಂದು ಆರ್ಡರ್ ಕೊಡಿ ಕೊಟ್ಟಾದ ಮೇಲೆ ಈಗ ಇದರ ಮುಖ್ಯವಾದಂತ ಘಟ್ಟ ನಾ ಒಂದು ಹತ್ತು ಸೆಕೆಂಡು ನಾನು ಏನನ್ನು ಯೋಚನೆ ಮಾಡೋದಿಲ್ಲ ಅಂತ ಮೈಂಡಿಗೆ ಒಂದು ಆರ್ಡರ್ ಕೊಟ್ಟು ಯೋಚನೆ ಮಾಡದೆ ಕುಳಿತುಕೊಳ್ಬೇಕು ಸ್ಟಾರ್ಟ್ ಸ್ಟಾಪ್ ಕಂಡುಬಿಡಿ ಪ್ರಶ್ನೆ ಏನು ಕೇಳಲ್ಲ ಆದರೆ ನಿಮ್ಮ ನೀವು ಕೇಳ್ಕೊಳ್ಳಿ ಮನಸ್ಸನ್ನು ಏನು ಯೋಚನೆ ಬರದೇ ಇರುವ ಹಾಗೆ ಮಾಡಲಿಕ್ಕಾಯ್ತಾ ಆಗಿಲ್ಲ ಅದು ಮನಸ್ಸಿನ ಸ್ಥಿತಿ ಅಂತ ಫಸ್ಟ್ ನಿಮ್ಗೆ ಅರ್ಥ ಮಾಡಲಿಕ್ಕೆ ನಾನು ಮಾಡಿದ್ದು ಒಂದು ಎರಡನೇದು ಒಂದು ಎರಡು ಮೂರು ನಾಲ್ಕು ಹೇಳಿ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಅದು ಸುಲಭ ಅಲ್ವಾ ಮೈಂಡಿಗೆ ಆರ್ಡರ್ ಕೊಡಬೇಕು ಅಂತಿಲ್ಲ ಇಪ್ಪತ್ತರಿಂದ ಉಲ್ಟ ಹೇಳಬೇಕಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಲ್ವಾ ಟ್ವೆಂಟಿ ನೈನ್ಟೀನ್ ಏಯ್ಟೀನ್ ಸೆವೆಂಟೀನ್ ಸಿಕ್ಸ್ಟೀನ್ ಮೈಂಡು ಎಚ್ಚರ ಇದ್ದರೆ ಮಾತ್ರ ಸಿಕ್ಸ್ಟೀನ್ ಫಿಫ್ಟೀನ್ ಫೋರ್ಟೀನ್ ತರ್ಟೀನ್ ಟ್ವೆಲ್ವ್ ಹೀಗೆ ಹೋಗುತ್ತೆ ಎಚ್ಚರ ತಪ್ತು ಅಂತಾದರೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿಗೆ ಹೋಗುತ್ತೆ ಇದರೊಳಗೆ ಎರಡು ಬದುಕಿ ಬೇಕಾದ ಸಂದೇಶ ಇದೆ ಮಕ್ಕಳೇ ಒಂದು ಅಭ್ಯಾಸ ಅಂತ ಹೇಳಿದೆ ಅಲ್ವಾ ಅಭ್ಯಾಸ ಆಗ್ಬಿಟ್ರೆ ಎಷ್ಟು ಪವರ್ ಇದೆ ಅಭ್ಯಾಸಕ್ಕೆ ನಾವೇನು ಕೊಡಬೇಕು ಅಂತಲ್ಲ ಅದ್ರ ಅದು ಹೋಗ್ತಾ ಇರುತ್ತೆ ದಟ್ ಇಸ್ ಕಾಲ್ಡ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಮೇಕ್ಸ್ ಮ್ಯಾನ್ ಅಲ್ವಾ ಇದು ಒಂದು ಒಂದು ಪ್ರ್ಯಾಕ್ಟೀಸ್ ಅಭ್ಯಾಸಕ್ಕಿರುವ ಶಕ್ತಿ ಎರಡನೇದಾಗಿ ಅದರ ಮತ್ತೊಂದು ವಿಭಾಗದಲ್ಲಿ ನೀವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ ಮನಸ್ಸನ್ನು ಸುಮ್ಮನಿರಿಸುವುದಕ್ಕೆ ಕಷ್ಟ ಸಾಧ್ಯ ಇದೆ ಸುಲಭ ಸಾಧ್ಯ ಇಲ್ಲ ಅಸಾಧ್ಯ ಅಂತ ಹೇಳಿಲ್ಲ ಕಷ್ಟ ಸಾಧ್ಯವಾದದ್ದು ಇದು ಎರಡನೇ ವಿಷಯ ಅದಕ್ಕೆ ನೋಡಿ ಮಂತ್ರಗಳು ಹುಟ್ಟಿದ್ದಿರಬಹುದು ತಂತ್ರಗಳು ಹುಟ್ಟಿದ್ದಿರಬಹುದು ವಿಜ್ಞಾನದ ಶೋಧನೆಗಳಾಗಿದ್ದಿರಬಹುದು ಯಾವುದೇ ದೊಡ್ಡ ಸಾಧನೆಗಳಾಗಿರ್ತಿರ್ಬೋದು ಅದೆಲ್ಲ ಹುಟ್ಟಿದ್ದೆಲ್ಲ ಅಂತಂದರೆ ಗಲಾಟೆ ಎಲ್ಲ ಮೌನದಲ್ಲಿ ಹುಟ್ಟಿದೆ ಮೌನಕ್ಕಿರುವ ಶಕ್ತಿ ಅದೇ ಜೀವನದಲ್ಲಿ ಭಗವದ್ಗೀತೆ ಹೇಳೋದದೇ ನಿಮ್ಮ ಮನಸ್ಸನ್ನು ಮೌನವಾಗಿಸುವುದನ್ನು ನೀವು ಕಲ್ತುಕೊಂಡ್ರೆ ನೈತಿಕವಾಗಿ ನಾವು ತಪ್ಪಿ ಬೀಳುವ ಕೆಲಸ ಇಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ನೀವು ಸುಮ್ಮನಿರಿಸುವುದನ್ನು ಕಲಿಸಿದರೆ ಆಗ ಅಧ್ಯಾತ್ಮ ಅಂತ ಇನ್ನೆಲ್ಲ ಹುಡುಕಿಕೊಂಡು ಹೋಗಬೇಕಾಗಿತ್ತಿಲ್ಲ ಅಧ್ಯಾತ್ಮ ಎಲ್ಲಿ ಬೇಕು ಗೊತ್ತಾ ಕಾಡಿನ ಮಧ್ಯೆ ಹೋಗಿ ಮಾಡುವುದಕ್ಕೆ ಇವತ್ತು ನಾವು ಅಧ್ಯಾತ್ಮ ಅಂತ ಡೆಫಿನೇಷನ್ ಕೊಡಲಿಕ್ಕಾಗಲ್ಲ ನಾಡಿನ ಒಳಗಿದ್ದು ಸಾಧಿಸೋದಕ್ಕೆ ಅಧ್ಯಾತ್ಮ ಅಂತ ಹೇಳೋದು ನಾಡಿನ ಒಳಗಿದ್ದು ಎಲ್ಲರ ಜೊತೆಗೆ ನಾವಿರ್ತೀವಿ ಹಾಗಂತ ಮೈಂಡ್ ಒಳಗೆ ನನ್ನೊಳಗಿನ ನಾನಾಗಿ ಏನಿರಬೇಕು ಅಂತಂದರೆ ಎಲ್ಲದರಿಂದ ಹೊರತಾಗಿರಬೇಕು ಹೇಗೆ ಅಂತಂದರೆ ಕೆಸುವಿನ ಎಲೆ ನೋಡಿರ್ಬೋದು ಕೆಸುವಿನ ಎಲೆಯ ಮೇಲೆ ನೀರಿನ ಒಂದು ಬಿಂದು ಬಿದ್ದರೆ ಅಂಟ್ಕೊಂಡಿದ್ಯಾ ಅಂತ ಕೇಳಿದರೆ ಅಂಟ್ಕೊಂಡಿದೆ ಅಂಟ್ಕೊಂಡಿಲ್ಲ ಅಂತಂದರೆ ಅಂಟ್ಕೊಂಡಿಲ್ಲ ಪದ್ಮಪುತ್ರ ಮಿವಾಂಬಾಸ ಅಂತ ಗೀತೆ ಹೇಳಿರ್ತಾ ಇದನ್ನು ಐದನೇ ಅಧ್ಯಾಯದಲ್ಲಿ ಬರುತ್ತೆ ಹಂಗಂದ್ರೆ ಏನು ಅಂತಂದರೆ ನೀವು ಯಾವಾಗಲೂ ಪಾಪ ಸ್ಟೇಟಸ್ಸಿಗೆ ಹಾಕ್ತಾ ಇರ್ತೀರ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಅಂತ ಲೈಫ್ನಲ್ಲಿ ಎರಡಿದೆ ಟೂ ಮಚ್ ಅಟ್ಯಾಚ್ಮೆಂಟ್ ಈಸ್ ಆಲ್ವೇಸ್ ಕಾಸ್ ಫಾರ್ ಯಾವುದಕ್ಕೆ ದುಃಖಕ್ಕೆ ಕಾರಣ ತಾನೇ ಅದಕ್ಕೆ ಕೃಷ್ಣ ಹೇಳ್ತಾನೆ ನೀವು ಬದುಕನ್ನು ಚೆನ್ನಾಗಿ ಬದುಕಬೇಕು ಅಂತಾದರೆ ಟೂ ಮಚ್ ಆಗಿ ಯಾವುದ್ರ ಜೊತೆಗೂ ಅಟ್ಯಾಚ್ ಆಗಬೇಡಿ ಟೂ ಮಚ್ ಅಟ್ಯಾಚ್ಮೆಂಟ್ ಈಸ್ ಆಲ್ವೇಸ್ ರೀಸನ್ ಫಾರ್ ಸಾರೋ ಅದಕ್ಕೆ ಅದರಿಂದ ನಾನು ಅಂದ್ಕೊಂಡಿದ್ದು ಹೇಗೆ ಅಂತಂದರೆ ನಮಗೆ ಯಾವುದ್ರಲ್ಲಿ ಹೆಚ್ಚು ಅಟ್ಯಾಚ್ಮೆಂಟ್ ಇರಬೇಕು ಅಂತಂದರೆ ವಿ ಶುಡ್ ಅಟ್ಯಾಚ್ ವಿತ್ ಡಿಟ್ಯಾಚ್ಮೆಂಟ್ ಇದು ನಾನು ಗೀತೆಯಿಂದ ನಾನು ಕಲಿತ ಸೂತ್ರ ನಾವು ಯಾವುದ್ರ ಜೊತೆಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಡಿಟ್ಯಾಚ್ಮೆಂಟ್ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು ಆಗ ನೋಡಿ ಎಲ್ಲರೂ ಒಂದೇ ಈಗ ಬೆಸ್ಟ್ ಫ್ರೆಂಡು ಆಮೇಲೆ ಲೀಸ್ಟ್ ಫ್ರೆಂಡು ಆ ಫ್ರೆಂಡು ಈ ಫ್ರೆಂಡು ಸುಮಾರಿದೆ ಪಾಪ ನಮ್ಮದು ಅದೆಲ್ಲ ಆಗಿ ಸಮಸ್ಯೆ ಆಗಿತ್ತು ಎಲ್ಲರೂ ಒಂದೇ ಅಂತಾದಾಗ ಯಾರನ್ನು ನಾವು ನೋಡುವ ಬೇರೆ ರೀತಿಯಲ್ಲಿ ನೋಡೋದಿಲ್ಲ ಅದಕ್ಕೆ ಗೀತೆ ಮತ್ತೆ ಮತ್ತೆ ಹೇಳೋದು ಎರಡು ಅಂಶವನ್ನು ಯಾವುದು ಅಂತಂದರೆ ರಾಗದ್ವೇಷಗಳನ್ನು ಮೀರಿ ನಿಂತರೆ ಬದುಕಿನ ನಿಜವಾದ ಅರ್ಥ ಗೊತ್ತಾಗುತ್ತೆ ಅಂತ ಹೇಳುತ್ತೆ ಅದೇ ನಮಗಿರುವಂತಹದ್ದು ನಾನು ಅದಕ್ಕೆ ಯಾವಾಗಲೂ ಹೇಳೋದಿದೆ ಏನಂತಂದರೆ ಲೈಫ್ನಲ್ಲಿ ಎರಡೇ ಸಮಸ್ಯೆ ಒಂದು ರಾಗದ್ದು ಇನ್ನೊಂದು ರೋಗದ್ದು ಆ ರಾಗ ರೋಗದ ಎರಡು ಸಮಸ್ಯೆ ಹೋಯಿತು ಅಂತ ಆದರೆ ನಮ್ಮ ಬದುಕು ಏನು ಹಸನಾಯಿತು ಅಂತ ಲೆಕ್ಕ ರಾಗ ರೋಗಗಳಿಂದ ಮುಕ್ತವರನ್ನಾಗಿಸುವುದಕ್ಕೆ ಭಗವದ್ಗೀತೆ ಬದುಕಿನ ಪಾಠದಲ್ಲಿ ನಮಗೆ ತಿಳಿಸ್ಕೊಡುತ್ತೆ ತುಂಬ ಸಲ ಹೇಳ್ತಾನೆ ಒಂದು ನಾಲ್ಕೈದು ಸಲ ರಿಪೀಟೆಡ್ಲಿ ಈ ಟೋಲ್ಡ್ ಕಾಮ ಮತ್ತು ಕ್ರೋಧಗಳನ್ನು ನಾವು ಕೈವಶ ಮಾಡಿಕೊಂಡ್ರೆ ಜಗತ್ತೆಲ್ಲ ಒಂದೇ ರೀತಿ ಸ್ಟಾಗ್ನಿಕ್ ಆಗಿ ಕಾಣುತ್ತೆ ಆಗ ಯಾವುದೂ ಸಮಸ್ಯೆ ಇಲ್ಲ ಮೈಂಡು ಇಂಬ್ಯಾಲೆನ್ಸ್ ಆದಾಗಲೇ ಜಗತ್ತು ಇಂಬ್ಯಾಲೆನ್ಸ್ ಆಗಲಿಕ್ಕೆ ಆರಂಭ ಆಗುತ್ತೆ ಮೈಂಡು ಬ್ಯಾಲೆನ್ಸ್ ಇಡಿದ್ರೆ ಎಲ್ಲರೂ ಒಂದೇ ರೀತಿ ಕಾಣ್ತಾರೆ ನೋಡಿ ದೃಷ್ಟಿ ಮಂಜಾದರೆ ನೋಡುವ ದೃಶ್ಯ ಮಂಜಾಗಿ ಕಾಣುತ್ತೆ ಅಲ್ವಾ ಬ್ಲರ್ರಾಗಿ ಕಾಣುತ್ತೆ ಕಾಣುತ್ತಾನೆ ದೃಷ್ಟಿಗೆ ಏನಾದರೂ ದೋಷ ಇದ್ದರೆ ನೋಡುವ ದೃಶ್ಯವು ಬ್ಲರ್ ಆಗುತ್ತೆ ದೃಶ್ಯದಲ್ಲಿರುವ ತೊಂದರೆನಾ ಅಲ್ಲ ಎಲ್ಲಿರೋದು ಸಮಸ್ಯೆ ದೃಷ್ಟಿಯಲ್ಲಿರೋದು ಅಲ್ವಾ ಹಾಗೆ ಲೈಫ್ನಲ್ಲಿ ಕೂಡ ಮೈಂಡ್ ಇಂಬ್ಯಾಲೆನ್ಸ್ ಆದಾಗ ಒಬ್ಬ ಫ್ರೆಂಡಾಗಿ ಕಾಣ್ತಾನೆ ಇನ್ನು ಹತ್ತು ಜನ ವಿರೋಧಿಗಳಾಗಿ ಕಾಣ್ತಾರೆ ಮೈಂಡ್ ಬ್ಯಾಲೆನ್ಸ್ ಆದರೆ ಫ್ರೆಂಡು ಒಂದೇ ದ್ವೇಷ ಮಾಡುವವನು ಒಂದು ಎಲ್ಲ ಒಂದೇ ಬದುಕಿ ಬಹಳ ದೊಡ್ಡ ಪಾಠ ಅದು ಅದನ್ನೇ ನಾವು ನೀತಿ ಅಂತ ಹೇಳ್ತೀವಿ ಅದೇ ಅಧ್ಯಾತ್ಮ ಅಧ್ಯಾತ್ಮ ಶಬ್ದ ಅರ್ಥ ಗೊತ್ತಿದೆಯಾ ನಿಮಗೇನಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಸರ್ ಇದೇ ಕೇಳ್ತಾ ಇರೋದು ಫಸ್ಟು ಅಂತ ಹೇಳುವವರು ಪಾಪ ನಮ್ಮಲ್ಲಿರ್ಬೋದು ಜೀವನದಲ್ಲಿ ಆ ಶಬ್ದದ ಅರ್ಥ ಏನೇ ಇರಲಿ ಆದರೆ ಬದುಕಿನಲ್ಲಿ ಸೋತಾಗ ನಾವೆಲ್ಲ ಬೇಕು ಅಂತ ಕೇಳುವ ಆಶ್ರಯಕ್ಕೆ ಅಧ್ಯಾತ್ಮ ಅಂತ ಹೆಸರು ನಮಗೆ ಯಾವ ಆಶ್ರಯ ಬೇಕು ಅಂತ ಮನಸ್ಸು ಅಪಹಪಿಸ್ತದೋ ನಾವು ಹೇಳ್ತೀವಲ್ಲ ಮತ್ತೆ ಸ್ಟೇಟಸಿಗೆ ಬರ್ತೀನಿ ಬೇಸರ ಮಾಡಬೇಡಿ ಈಗ ನೀವು ಅದರೊಳಗೆ ಬದುಕೊಂಡಿರೋದ್ರಿಂದ ನಾನು ಹೇಳೋದು ಲೀವ್ ಮೇ ಅಲೋನ್ ಅಂತ ಕೂಗ್ತೀವಿ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡ್ರಪ್ಪ ಅಂತ ಕೂತ್ಕೊಳ್ತಾ ಇರ್ತೀವಿ ನಾನು ಎಲ್ಲಾದರೂ ಓಡ್ ಹೋಗಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತೀವಿ ಎಲ್ಲ ನಾನು ಯಾರ ಜೊತೆಗೂ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಇದೆಲ್ಲದರ ಒಟ್ಟು ಹಿಂದಿರುವ ಮನಸ್ಸಿನ ವೇದನೆ ಏನು ಅಂತಂದರೆ ಮನಸ್ಸು ಒಂದು ಅಧ್ಯಾತ್ಮವನ್ನು ಬಯಸ್ತದೆ ಆದರೆ ನಾವು ಆ ಅಧ್ಯಾತ್ಮವನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸ್ತಿಲ್ಲ ಅಂತ ಬದುಕಿಗೆ ಗೀತೆ ಕೊಡುವ ಪಾಠ ಅದನ್ನೇ ಮೈಂಡಲ್ಲಿ ರಾಗಬೇಕು ಹಾಗಂತ ಮನಸ್ಸಿನೊಳ ಒಂದು ವಿರಾಗವೂ ಬೇಕು ನಾನು ಒಂದು ಹತ್ತು ಹನ್ನೆರಡು ವರ್ಷದಿಂದ ಟೀಚಿಂಗ್ ಫೀಲ್ಡ್ನಲ್ಲಿ ಇದ್ದೀನಿ ನನ್ನ ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ನಮ್ಮ ಮಕ್ಕಳು ನಮಗೆ ಕಲಿಸುವುದು ತುಂಬ ಇದೆ ಅಂತ ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂತಂದರೆ ನೋಡಿ ಎಷ್ಟೋ ಸಲ ನನಗೆ ಆದ ಅನುಭವ ಏನು ಅಂತಂದರೆ ಜೀವನದಲ್ಲಿ ನಾವು ರಾಗ ಮತ್ತು ರೋಗಗಳಿಂದ ತೊಂದರೆ ಒಳಗಾಗ್ತೀವಿ ಅಂತ ಹೇಳಬೇಕಿದ್ರೆ ಒಂದು ಸಲ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡಬೇಕಿದ್ರೆ ಇಮಿಡಿಯೇಟಾಗಿ ಆ ಮಕ್ಕಳ ರಿಯಾಕ್ಷನ್ನಿಂದ ಒಂದು ಹೊಸ ಹೊಳಹು ಬಂತು ಏನಂತಂದರೆ ಇಪ್ಪತ್ನಾಲ್ಕು ಗಂಟೆ ನಾವು ಪ್ರತಿ ದಿವಸ ಬದುಕ್ತೀವಿ ಐ ಮೀನ್ ಪ್ರತಿ ದಿವಸದ ಒಟ್ಟು ಅವರು ಟ್ವೆಂಟಿ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಕೂಡ ನಾವು ಅಟ್ಯಾಚ್ಮೆಂಟ್ ಇರುತ್ತೆ ಲೈಫ್ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ ಎಕ್ಸೆಪ್ಟ್ ನಿದ್ರೆ ಆದರೂ ನಿದ್ರೆಲ್ಲೂ ಪಾಪ ಒದ್ದಾಡ್ತಾ ಡ್ರೀಮಿಂಗ್ ಡ್ರೀಮಿಂಗು ಮಾತಾಡೋದು ಕುಣಿದಾಡೋದು ನಡೆದಾಡೋದೆಲ್ಲ ಮಾಡ್ಕೊಂಡು ಒದ್ದಾಡ್ತಾ ಇರ್ತೀವಿ ಅಂದರೆ ಮೈಂಡ್ ಏನಾಗಿದೆ ಅಷ್ಟು ಅಪ್ಸೆಟ್ ಆಗಿದೆ ಅಂತ ಲೆಕ್ಕ ನಿದ್ರೇನೂ ಸರಿ ಮಾಡ್ಲಿಕ್ಕೆ ಬರಲ್ಲ ನಾವು ಅದಕ್ಕೆ ಗುಡ್ ನೈಟ್ ಜೊತೆಗೆ ಸ್ವೀಟ್ ಡ್ರಿಂಕ್ಸ್ ಕಳೆದೇ ಸಾಯೋದೇ ಇಲ್ಲ ಅಂದರೆ ಬ ಮಲಗೋದೇ ಇಲ್ಲ ಸ್ವೀಟ್ ಡ್ರಿಂಕ್ಸ್ ಬೇಕೇ ಬೇಕು ಅಂದರೆ ನೀವು ಮಲಗ್ದಾಗಲೂ ಏನು ಹಾಯಾಗಿರಬೇಡಿ ಅಂತ ತಾತ್ಪರ್ಯ ಅದರ ಡ್ರೀಮ್ ಇರುವ ಲೈ ನಿದ್ರೆ ಇದೆಯಲ್ಲ ಅದು ಒಳ್ಳೆಯ ನಿದ್ರೆ ಅಲ್ಲ ನೆನಪಿಟ್ಕೊಳ್ಳಿ WITHOUT DREAM if you ಇಫ್ ಯು ಕ್ಯಾನ್ ಏನು ಸ್ಲೀಪ್ sleep. ದ ಗುಡ್ ಸ್ಲೀಪ್ ನಿಮ್ಗೆ ಹಿಂಗೆ ಅಂದರೆ ಇದೆಂತ ಸರ್ ಇದೆಲ್ಲ ವಿಚಿತ್ರ ಅಂತ ಹೇಳ್ತೀರ ಲೈಫು ಚಿತ್ರವಾಗಿದ್ದರೆ ಆಗ ನಮ್ಗೆ ಅರ್ಥ ಆಗುತ್ತೆ ಲೈಫು ವಿಚಿತ್ರ ಆಗಿಬಿಟ್ರೆ ಅರ್ಥ ಆಗೋಲ್ಲ ಚಿತ್ರ ಇದ್ದರೆ ಒಂದೊಂದು ರೇಖೆಗೂ ಅರ್ಥ ಮಾಡ್ಬೋದು ಓ ಇದು ಹಿಂಗೆ ಇದು ಹಿಂಗೆ ವಿಚಿತ್ರ ಆಗಿಬಿಟ್ರೆ ಹೋಯ್ತು ಇದು ಹಾಗೆ ಆಗಿದೆ ಅದಕ್ಕೋಸ್ಕರ ಗುಡ್ ನೈಟು ಸ್ವೀಟ್ ಡ್ರೀಮ್ ಜೊತೆಗೆ ಗುಡ್ ನೈಟ್ ಬರೋದು ಒಂದು ದಿವಸ ಯಾರೊಬ್ರು ಕಳಿಸ್ಲಿಲ್ಲ ಅಂದರೆ ಮತ್ತು ನಿದ್ರೆ ಜಾವತ್ತು ಅಲ್ಲಿವರೆಗೆ ನಮ್ಮದು ಒದ್ದಾಟ ಇದೆ ರಂಪಾಟ ಗೋಳಾಟಗಳು ಇದ್ದಾವೆ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದಿಷ್ಟೇ ಜೀವನದಲ್ಲಿ ಎಲ್ಲರ ಜೊತೆಗೆ ಬೆರೆಯೋಣ ಎಲ್ಲರ ಜೊತೆಗೆ ನಾವು ಚೆನ್ನಾಗಿ ಸಂಬಂಧವನ್ನು ಇಟ್ಕೊಳ್ಳೋಣ ಆದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಕನಿಷ್ಠ ಕನಿಷ್ಠ ಒಂದು ಐದು ನಿಮಿಷ ಎಲ್ಲರಿಂದ ಹೊರತಾಗಿ ನಾನು ಒಬ್ಬನೇ ಏಕಾಂಗಿಯಾಗಿ ಬದುಕ್ತೇನೆ ಅಂತ ಒಂದು ವೈರಾಗ್ಯವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ ಲೈಫ್ನಲ್ಲಿ ಇವತ್ತು ವೈರಾಗ್ಯಕ್ಕೆ ಜಾಗ ಇಲ್ಲ ಅದೊಂದು ನೆಗೆಟಿವ್ ಅಪ್ರೋಚ್ ಅಂತ ಹೇಳಿಬಿಟ್ಟಿದ್ದಾರೆ ಬಟ್ ಡೋಂಟ್ ಫೀಲ್ ಬ್ಯಾಡ್ ವೈರಾಗ್ಯ ನಿಮಗೆ ಇವತ್ತು ನೀವು ಅದರಿಂದ ಅಭ್ಯಾಸ ಮಾಡಲಿಲ್ಲ ಅಂತಾದರೆ ನೀವು ಬದುಕುತ್ತಿರುವ ಈ ಜೀವನವೇ ನಿಮಗೆ ನಾಳೆ ವೈರಾಗ್ಯಕ್ಕೆ ನಿಮ್ಮನ್ನು ದೂಡ್ತದೆ ಅದು ದೂಡುವ ಮೊದಲು ನಾವೇ ಅದನ್ನು ಸ್ವೀಕಾರ ಮಾಡೋದು ಒಳ್ಳೆಯದು ನಾನು ನನ್ನ ಲೈಫ್ನಲ್ಲಿ ಕಂಡುಕೊಂಡ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಂದೆ ಹಳೆ ಕಾಲ ಹೆಂಗಿತ್ತು ಅಂತಂದರೆ ನೂರಿಪ್ಪತ್ತು ವರ್ಷ ಬದುಕ್ತಾ ಇದ್ರು ಪೂರ್ಣಾಯುಷ್ಯ ಅಂತ ನಾವು ಹೇಳ್ತೀವಿ ಆಮೇಲೆ ಅದು ರೆಡ್ಯೂಸ್ ಆಯ್ತು ನೂರಿಪ್ಪತ್ತರಿಂದ ನೂರಕ್ಕೆ ಬಂತು ಈಗ ಶತಾಯುಷ ಆಗುವಂತ ಶತಾಯುಷಿಯು ಆಗೋದಿಲ್ಲ ನಾವು ಎಲ್ಲೋ ಅಪರೂಪಕ್ಕಿರ್ತಾರೆ ಬಿಡೋಣ ನೂರು ವರ್ಷ ಬದುಕೋದು ಈಗ ಪೂರ್ಣಾಯುಷ್ಯ ಅಂತ ಹೇಳ್ತಾ ಇದ್ದೀವಿ ಅರುವತ್ತರಿಂದ ಎಪ್ಪತ್ತು ವರ್ಷದ ಒಂದು ರೇಷ್ಯೋದಲ್ಲಿ ಇವತ್ತು ನಮ್ಮ ಬದುಕಿದೆ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ಲೈಫನ್ನು ಎರಡು ವಿಭಾಗ ಮಾಡಿದ್ರು ಒಂದು ಮನೆಯ ಬದುಕು ಇನ್ನೊಂದು ಮನೆಯಿಂದ ಹೊರಗಡೆ ಹೋಗಿ ಬದುಕೋದು ಮನೆಯ ಒಳಗಿನ ಬದುಕಿಗೆ ಸಾಂಸಾರಿಕ ಬದುಕು ಅಂತ ಹೇಳಿದರು ಮನೆ ಹೊರಗೆ ಹೋಗಿ ಬದುಕೋದಕ್ಕೆ ವೈರಾಗ್ಯದ ಬದುಕು ಅಂತ ಹೇಳಿದರು ಅದಕ್ಕೇನು ಹೇಳ್ತಾ ಇದ್ರು ಅಂತಂದರೆ ಲೈಫನ್ನು ನಾಲ್ಕು ವಿಭಾಗ ಮಾಡಿದರು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ ಬ್ರಹ್ಮಚರ್ಯ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಎಲ್ಲರೂ ನಾವು ನಾವೇ ಕೇಳ್ಕೊಳ್ಬೇಕು ಗೃಹಸ್ಥಾಶ್ರಮಕ್ಕೆ ಬಂದರೆ ಗೃಹಸ್ಥಾಶ್ರಮದಲ್ಲಿ ಗೋಳಿದೆ ಎರಡನ್ನು ಇಟ್ಕೊಳ್ಳೋಣ ಬದುಕು ಯಾಕೆಂದರೆ ಬದುಕು ಯಾವ ರೀತಿ ಸುಲಭ ಇಲ್ಲ ಕಷ್ಟ ನಷ್ಟಗಳಿರುತ್ತೆ ಹೋರಾಟ ಇರುತ್ತೆ ಜಂಜಾಟ ಇರುತ್ತೆ ಲೈಫ್ ಅಂದರೆ ಆದರೆ ಅನ್ಫಾರ್ಚುನೇಟ್ಲಿ ವಿ ಲೆಫ್ಟ್ ಅದರ್ ಟು ಆಶ್ರಮಸ್ ವಾನಪ್ರಸ್ಥ ಮತ್ತು ಸನ್ಯಾಸ ಬಿಟ್ಬಿಟ್ಟಿದ್ದೀವಿ ವಾನಪ್ರಸ್ಥ ಅಂತ ಆಶ್ರಮ ಇತ್ತು ವಾನಪ್ರಸ್ಥ ಆಶ್ರಮ ಯಾಕಿತ್ತು ಅಂತಂದರೆ ಮೈಂಡನ್ನು ಏನು ಮಾಡಬೇಕು ಅಂತಂದರೆ ಒಂದು ವೈರಾಗ್ಯದ ಎಡೆಗೆ ಕರ್ತ್ಕೊಂಡು ಹೋಗಲಿಕ್ಕೆ ಅಂತ ಇದ್ದಿದ್ದಾಗಿತ್ತಂತೆ ಹಾಗಾಗಿ ಸನ್ಯಾಸ ಅಂತಂದರೆ ಈಗ ನಮ್ಮ ಮಠ ಮಾನ್ಯಗಳಿರುವ ಸನ್ಯಾಸ ಅಲ್ಲ ಪ್ರತಿಯೊಬ್ಬನೂ ಸನ್ಯಾಸಿ ಆಗಬೇಕು ಅಂತಿತ್ತು ಆಗ ಭಗವದ್ಗೀತೆ ಕೂಡ ಅದರಿಂದ ಸ್ಪಷ್ಟವಾಗಿ ಹೇಳುತ್ತೆ ಇವತ್ತು ನಾವು ಅದರಿಂದ ಬಿಟ್ಟಿದ್ದೀವಿ ಬಿಟ್ಟಿದ್ದಕ್ಕೇನಾಗಿದೆ ಅಂತಂದರೆ ವಾನಪ್ರಸ್ಥ ಬಿಟ್ಟಿದ್ದೀವಿ ಸನ್ಯಾಸದ ಗೋಜಿಲ್ಲ ನಮಗೆ ಹಾಗಾಗಿ ನಮಗೆ ರಾಗವನ್ನು ಅನುಸೃತ್ಯ ಅನುರಾಗವೇ ಜೀವನ ಅಂತಾಗಿದೆ ಇವತ್ತು ಅದಕ್ಕೆ ಏನಾಗಿದೆ ಅಂತಂದರೆ ಅನ್ಫಾರ್ಚುನೇಟ್ಲಿ ಟುಡೇ ವಿ ಆರ್ ನಾವು ನೋಡ್ತಾ ಇದ್ದೀವಿ ಮನೆಗಳಲ್ಲಿ jana illa. ಹಳ್ಳಿಗಳಲ್ಲಿ jana illa. ಹಾಗಂತ halliya ಯಾವುದೋ ಮೂಲೆಯಲ್ಲಿ ಆ ಅನೇಕ ಹಳ್ಳಿಗಳ ಯಾವುದೋ ಒಂದು ಕೇಂದ್ರದಲ್ಲಿ ಒಂದು ashrama ಆರಂಭ ಆಗಿದೆ ನಾವು ಈ ashrama ಆಶ್ರಮ ಬಿಟ್ಟಿದ್ದಕ್ಕೆ ashrama ಆಶ್ರಮ ಆರಂಭ ಆಗಿದೆ ವೃದ್ಧಾಶ್ರಮ ಈ ಆಶ್ರಮ ಬಿಟ್ಟಿದ್ದರೆ ಸತ್ಫಲ ಅಂತ ಹೇಳಬೇಕು ಈಗ ಅದನ್ನು ಯೋಚನೆ ಮಾಡಿ ಎಲ್ಲಿಗೆ ಬಂದಿದೆ ಅಂತ ವಾಹನಪ್ರಸ್ಥ ಮತ್ತು ಸನ್ಯಾಸವನ್ನು ಬಿಟ್ಟು ಮನೆ ಒಳಗೆ ಒಂದು ಕಾಲದಲ್ಲಿ ಇವತ್ತು ಅದರ ಮತ್ತೊಂದು ದುರಂತ ಕಾಣ್ತಾ ಇದೆ ಏನು ಕಾಣ್ತಾ ಇದೆ ಅಂತಂದರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜೀವನ ಬದುಕನ್ನು ಹೆಂಗೆ ಬದುಕಬೇಕು ಹಾಗೆ ಬದುಕಿದರೆ ಎಲ್ಲವೂ ಚೆನ್ನಾಗಿರುತ್ತೆ ಬದುಕಿನಲ್ಲಿ ನಾವು ಇಲ್ಲ ಇದು ನಾನು ಬದುಕಿದ್ದೇ ಬದುಕು ಅಂತ ಹೋದರೆ ಪ್ರಕೃತಿನೇ ನಮಗೆ ಪಾಠ ಕಲಿಸುತ್ತೆ ಪಾಠ ಕಲಿಸುವಂತಹ ಕೆಲಸವನ್ನು ಇವತ್ತು ನಮ್ಮ ಇಡೀ ಪ್ರಕೃತಿ ನಮಗೆ ಮಾಡ್ತಾ ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಅದು ರಿಫಂಡ್ ಆಗಿ ನಮಗೆ ಬರ್ತಾಯಿದೆ ವಿದ್ಯಾರ್ಥಿಗಳೇ ಟೈಮಾಯಿತು ಅಂತ ಅಂದ್ಕೊಳ್ತೀನಿ ಆಯ್ತಾಯ್ತು ಯೋಚನೆ ಮಾಡಿ ಇದೆಯಾ ಆಶ್ರಮ ಪದ್ಧತಿಗಳಿಂದ ನಾವು ಮುಂದುವರೆದುಕೊಂಡು ಹೋಗುವಂತಹ ಸನ್ನಿವೇಶದಲ್ಲಿ ನಮ್ಮಲ್ಲಿ ನಡೆದಂತಹದ್ದು ಏನಿದೆಯೋ ಅದರ ದುರಂತವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಗೀತೆ ಅದರಿಂದ ಬಹಳ ಸ್ಪಷ್ಟ ಹೇಳುತ್ತೆ ಕಾಮ ಮತ್ತು ಕ್ರೋಧಗಳನ್ನು ಮೀರಬೇಕು ಇದು ಬದುಕಿನ ಮತ್ತೊಂದು ಪಾಠ ಕಾಮ ಕ್ರೋಧಗಳನ್ನು ಮೀರೋದು ಹೇಗೆ ಅಂತ ಬಂದರೆ ಆಗ ಹೇಳಿದಾಗೆ ಅಭ್ಯಾಸ ಮತ್ತು ವೈರಾಗ್ಯವನ್ನು ನಾವು ಅಭ್ಯಾಸ ಮಾಡಬೇಕು ಪಾತಂಜಲ ಯೋಗ ಸೂತ್ರಗಳು ಕೂಡ ಅದನ್ನು ಹೇಳುತ್ತೆ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು ಇಲ್ಲ ಅಂತಾದರೆ ನಮ್ಮ ಮನಸ್ಸಿಗೂ ಮರದ ಮೇಲಿರುವ ಕೋತಿ ಮಂಗಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನಾನು ಏನಂತಂದರೆ ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದೆ ಒತ್ತಡದ ಜೀವನ ನಮ್ಮ ಜೊತೆಗಿದೆ ಅಂತ ಹೇಳ್ತೆ ಆ ಒತ್ತಡ ಹೆಂಗಿದೆ ಅಂತಂದರೆ ಒತ್ತಡ ಇದ್ದರೆ ಸುಮ್ಮನೆ ಕುಳಿದುಕೊಳ್ಳೋದು ಅವರು ಹಂಗೆ ಹೇಳ್ತಾರೆ ಅಂತ ಇದು ಮಾಡೋದು ಮನೆಗೆ ಯಾರೋ ಬರ್ತಾರೆ ಮನೆಗೆ ಬಂದರೆ ನಾವು ಟಿ ವಿ ನೋಡ್ತಾ ಇರ್ತೀವಿ ಮೊಬೈಲ್ ಒಳಗೆ ಮುಳುಗಿರ್ತೀವಿ ಯಾರೋ ಒಬ್ಬ ಗೆಸ್ಟ್ ಬಂದರೆ ನಮ್ಮ ಫ್ರೆಂಡ್ಸಾದರೂ ನಾವು ನೋಡೋದು ಬೇರೆ ಅದೇ ಗೆಸ್ಟ್ ಆದರೆ ಇವರು ನನ್ನ ಗೆಸ್ಟ್ ಅಲ್ಲ ನಮ್ಮ ಅಪ್ಪ ಅಮ್ಮಂದಲ್ಲ ನನಗೆ ಸಂಬಂಧ ಇಲ್ಲ ಏನು ಮಾಡ್ತೀವಿ ಅಂತಂದರೆ ಅಪ್ಪ ಯಾರೋ ಬಂದಿದ್ದಾರೆ ನೀವೇನು ಹೆಣವಾ ಜೀವಂತ ಶವ ಆಗಿದ್ದೀರಾ ಹೇಳ್ತೀರೋ ಇದು ಸರಿನಾ ಹಾಗೆ ಹೇಳೋದು ಅಮ್ಮ ಯಾರೋ ಬಂದಿದ್ದಾರೆ ಪಕ್ಕದ ಮನೆಯವರು ನೀವು ಬೇರೆ ಮನೆಯವರ ನೋಡಿ ನಾವು ಲೈಫ್ನಂದ ಎಷ್ಟು ವಿಚಿತ್ರವಾದ ಒಂದು ಮೋಡಿಗೆ ನಾವು ವಿಚಿತ್ರವಾದಂತಹ ಒಂದು ಮೂಲೆಗೆ ಸೇ ಅಂತ ಯೋಚನೆ ಮಾಡಿ ಇದಕ್ಕೆ ಕಾರಣ ಏನು ಅಂತಂದರೆ ಯಾವುದನ್ನು ನಾನು ಗುರುತಿಸಬೇಕು ಯಾವುದನ್ನು ನಾವು ಗೌರವಿಸ್ಬೇಕು ಅದನ್ನು ತಿಳಿದುಕೊಂಡು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಮನೆಗೆ ಅತಿಥಿ ಬಂದರೆ ಮನೆಯಲ್ಲಿ ಒಳಗಡೆ ಇದ್ದ ಅಮ್ಮನೋ ಯಾರೋ ಹಿರಿಯರು ಏನು ಮಾಡ್ತಾಯಿದ್ರು ಅಂತಂದರೆ ಈಗಲೂ ಹಳ್ಳೆಗಳಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ ಒಂದು ಬಿಂದಿಗೆಯಲ್ಲಿ ನೀರನ್ನು ತಂದು ಅವರು ಮುಂದಿಟ್ಟು ನಮಸ್ಕಾರ ಮಾಡಿ ಅವರು ಕೈಕಾಲು ತೊಳ್ಕೊಳ್ಳಿಕ್ಕೆ ಅತಿಥಿ ಆತಿಥ್ಯ ಹಾಗೆ ಮಾಡೋದು ಅಂತಿತ್ತು ಇವತ್ತು ನಮಗೆಲ್ಲ ಒಂದೇ ಯಾವುದು ವ್ಯತ್ಯಾಸವೇ ಇಲ್ಲ ಅವರು ಒಂದೇ ಇವರು ಒಂದೇ ನಮ್ಮ ಫ್ರೆಂಡ್ ಬಂದರಂದು ಭಾರಿ ಚೆನ್ನಾಗಿ ಅವ್ರಿಗೊಂದು ಟ್ರೀಟ್ ಮಾಡ್ತೀವಿ ಯಾಕೆ ಅಂತಂದರೆ ನಮ್ಗೆ ಹೆಂಗಾಗಿದೆ ಅಂತಂದರೆ ಇವರು ನನ್ನ ಫ್ರೆಂಡ್ ಅಂತ ಅಂದರೆ ಉಳಿದವರಲ್ಲ ನನ್ನವರಲ್ಲ ಅಂತ ಇಂಡೈರೆಕ್ಟ್ ನಾವು ಹೇಳ್ತಾ ಇರ್ತೀವಿ ರೀಸನ್ ಏನು ಅಂತಂದ್ರೆ ಇಷ್ಟೇ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೂಪ ಜಾಯತೆ ನಮ್ಮ ಇಡೀ ಮನಸ್ಸು ಹೆಂಗಿದೆ ಅಂತಂದರೆ ಆ ಮನಸ್ಸಿನಲ್ಲಿ ಆರು ಏನು ಭಾವಗಳು ಸೇರಿಕೊಂಡಿದ್ದಾವೆ ಯಾವ್ದು ಆರು ಅಂತಂದರೆ ಅದು ಒಂದೊಂದು ಕಾಲಕ್ಕೆ ಒಂದೊಂದು ಏನು ಎ ಎದ್ದು ಕುಣಿಲಿಕ್ಕೆ ಆರಂಭ ಆಗುತ್ತೆ ಸಿಟ್ಟು ಬರ್ದೇ ಇದ್ದವರು ಯಾರಾದರೂ ಇದ್ದೀರಾ ಸಿಟ್ಟೇ ಬರಲ್ಲ ಸರ್ ನನಗೆ ಅಂತ ಹೇಳೋರು ಯಾರಾದರೂ ಇದ್ದೀರಾ ಇದ್ದೀರಾ ನೋಡಿ ಇಲ್ಲ ನನಗೆ ಯಾವುದೇ ಆಸನೆ ಇಲ್ಲ ಸರ್ ಅಂತ ಹೇಳುವವರು ಯಾರಾದರೂ ಇದೀವ ಇಲ್ಲ ಅಲ್ವಾ ಕಾಮ ಕ್ರೋಧ ಲೋಭ ಮೋಹ ಮದ ಜಾಸ್ತಿ ಇದೆಯಾ ಹಾಗೆ ಸ್ವಲ್ಪ ನಾವು ಹೇಳೋ ಮೊದಲೇ ನೀವು ಹೇಳ್ತಾ ಇದ್ದೀರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ಈ ಆರನ್ನ ಮಿತ್ರರು ಅಂತ ಹೇಳಿಲ್ಲ ಏನು ಹೇಳಿದ್ದಾರೆ ಇವ್ರನ್ನ ಷಟ್ ವೈರಿಗಳು ಅಂತ ಹೇಳಿತು ಅರಿ ಷಟ್ ಅರಿಗಳು ಅರಿ ಹೇಳುವಲ್ಲಿ ಎರಡು ಅರ್ಥ ಇದೆ ಸಂಸ್ಕೃತದಲ್ಲಿ ಅರಿ ಶಬ್ದಕ್ಕೆ ಏನರ್ಥ ಅಂತಂದರೆ ಶತ್ರು ಕನ್ನಡದಲ್ಲಿ ಅರಿಶಬ್ದಕ್ಕೆ ತಿಳ್ಕೋ ಅಂತ ಅರ್ಥ ನೀವು ತಿಳ್ಕೊಳ್ಬೇಕಾಗಿದ್ದು ಹೊರಗಡೆ ಇರೋದಲ್ಲ ಈ ಕಾಮ ಮನಸ್ನೊಳಗೆ ಹೆಂಗೆ ಬಂದಿದೆಯೋ ಹಾಗೆ ನಾವು ಲೈಫ್ನಲ್ಲಿ ಬೇರೆಯವ್ರ ಜೊತೆಗೆ ಕನೆಕ್ಟ್ ಆಗ್ತೀವಿ ಮೈಂಡೊಳಗೆ ಕ್ರೋಧ ಹೆಂಗಿದೆಯೋ ಅದ್ರ ಮೇಲೆ ನಾವು ಉಳಿದವ್ರ ಜೊತೆಗೆ ನಮ್ಮ ಸಂಬಂಧವನ್ನು ಕನೆಕ್ಟ್ ಮಾಡ್ತಾ ಇರ್ತೀವಿ ಅವ್ರು ಕಂಡು ನನಗೆ ತುಂಬ ಸಿಟ್ಟು ಯಾಕೆ ಅಂತ ಕೇಳಬೇಡಿ ಮೈ ಉರಿತದೆ ಅಂತ ಹೇಳ್ತೀವಿ ಇವ್ರು ಕಂಡು ನನಗೆ ತುಂಬ ಇಷ್ಟ ಯಾಕೆ ಅಂತ ಕೇಳಬೇಡಿ ಎರಡು ತಲೆ ಹಾಳಾಗಿದ್ದೇ ವ್ಯವಹಾರ ತಲೆ ಹಾಳಾಗಿದ್ದು ಅಂತ ನಾವು ಕನ್ನಡದಲ್ಲಿ ನಮ್ಮ ಜನಜನಿತವಾಗಿ ಹೇಳ್ತೀವಿ ಅದನ್ನು ಕೃಷ್ಣ ಹೇಳ್ತಾನೆ ಹೆಂಗೆ ಹಾಳಾಗತ್ತೆ ಅಂತ ಅವನು ಹೇಳ್ತಾನೆ ಫಸ್ಟ್ ಆಫ್ ಆಲ್ ಇರೋದಿಷ್ಟೇ ಸಿಟ್ಟು ಬರೋದಕ್ಕಿರ್ಬೋದು ಮೋಹಕ್ಕಿರ್ಬೋದು ಮನಸ್ಸು ಭ್ರಮೆಗೊಳಗಾಗೋದಿರ್ಬೋದು ಇದೆಲ್ಲದಕ್ಕೆ ಫಸ್ಟ್ ರೀಸನ್ ಯಾವುದು ಅಂತಂದ್ರೆ ಕಾಮ ಮನಸ್ನಲ್ಲಿ ಆಸೆ ಹೆಚ್ಚಾಯಿತು ಅಂತ ಆದ್ರೆ ಇದೆಲ್ಲ ಶುರುವಾಗುತ್ತೆ ಒಂದು ಮಹಾಭಾರತದಲ್ಲೇ ಒಬ್ಬ ಆಗೊಮ್ಮೆ ಹೇಳಿದೆ ಯಯಾತಿ ಅಂತ ಒಬ್ಬ ರಾಜ ಇದ್ದ ಆ ಯಯಾತಿಯ ಕಥೆಯಲ್ಲಿ ಬರುತ್ತೆ ಯಯಾತಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ ದೇವಯಾನೆ ಮತ್ತು ಶರ್ಮಿಷ್ಠೆ ಅಂತ ಇಬ್ಬರು ಹೆಂಡತಿಯರು ಅವನಿಗೆ ಅವನು ಅವನಿಗೊಂದು ಶಕ್ತಿ ಇರುತ್ತೆ ಅಥವಾ ಅವನಿಗೊಂದು ಆ ಕಾಲದ ವ್ಯವಸ್ಥೆ ಇತ್ತು ಏನು ಅಂತಂದರೆ ತನ್ನ ಮಕ್ಕಳಿಂದ ಕೂಡ ಏನು ಮಾಡ್ಬೋದಿತ್ತು ಅವರ ಶಕ್ತಿಯನ್ನು ತಾನು ತಗೊಂಡು ಜೀವನವನ್ನು ಅನುಭವಿಸ್ಬೋದಿತ್ತು ಏನು ಮಾಡೋದು ಅಂತಂದರೆ ಎಕ್ಸ್ಚೇಂಜ್ ಮ್ಯೂಚುವಲ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಲ್ವ ಯೌವನವನ್ನು ಮಗನ ಯೌವನವನ್ನು ಇವನು ಪಡೆದು ಇವನ ವೃದ್ಧಾಪ್ಯವನ್ನು ಮಗನಿಗೆ ಕೊಟ್ಟು ತಾನು ತನ್ನ ಹೆಂಡತರ ಜೊತೆಗೆ ಸುಖವಾಗಿ ಇರಬೇಕು ಅಂತ ಬಯಸಿದ ಒಬ್ಬ ವಿಚಿತ್ರವಾದಂತಹ ಮನಸ್ಥಿತಿಯ ಒಬ್ಬ ರಾಜ ಅದು ಹೆಂಗಾಗತ್ತೆ ಸಾರ್ ಅದು ಕೇಳಬೇಡಿ ಕಥೆಯಲ್ಲಿರುವ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳಲ್ಲಿ ಐದು ಮಕ್ಕಳಿದ್ರು ಅದರೊಳಗೆ ನಾಲ್ಕು ಜನ ಏನು ಮಾಡಿದ್ರು ಅಂತಂದರೆ ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ ಇಲ್ಲ ನಮಗೆ ಬೇಕು ನಮ್ಮ ಯೌವ್ವನ ಅಂತ ಹೇಳಿದ್ರು ಒಬ್ಬ ಮಗ ಕೊಡ್ತೇನೆ ಅಂತ ಹೇಳ್ದ ಕೊಟ್ಟ ಯೌವನ ಸ್ವೀಕಾರ ಮಾಡ್ದೆ ಅವನಿಗೆ ವೃದ್ಧಾಪ್ಯ ಬಂತು ಇವನು ದೇವಯಾನಿ ಶರ್ಮಿಷ್ಠ ಜೊತೆಗೆ ಜೀವನ ಸಾಗಿಸ್ಕೊಂಡು ಹೊರಟ ಒಂದು ದಿವಸ ಅವನಿಗೆ ಜ್ಞಾನೋದಯ ಆಯಿತು ಓ ಈ ಆಸೆ ಅನ್ನೋದಕ್ಕೆ ಕೊನೆಯೇ ಇಲ್ಲ ಆಸೆಗೊಂದು ಎಲ್ಲೇ ಎಲ್ಲಿದೆ ಕನ್ನಡದಲ್ಲೊಂದು ತುಂಬ ಅದ್ಭುತವಾದ ಒಂದು ಪದ್ಯ ಇದೆ ನಿನ್ನ ಆಸೆಗೆಲ್ಲಿ ಮಿತ ಮಿತಿ ಇದೆ ನಿಧಾನಿಸು ನಿಧಾನಿಸು ಆಸೆಗೆ ಕೊನೆ ಇಲ್ಲ ಹೇಳೋದಕ್ಕೆ ಆಗೊಂದು ಮಾತಾಡ್ತಾನೆ ಅವನಿಗೆ ಜ್ಞಾನೋದಯ ಆಯಿತು ಒಂದು ಮಾತಾಡ್ತಾನೆ ಏನಂತಂದರೆ ನ ಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತೆ ಓ ಆಸೆಯನ್ನು ಈಡೇರಿಸ್ಕೊಂಡು ನಾನು ಮನಸ್ಸು ತೃಪ್ತಿ ಆಗ್ತದೆ ಅಂತ ಇಲ್ಲ ಈ ಆಸೆಯನ್ನು ಈಡೇರಿಸೋದಕ್ಕೇನೆ ನಾನು ಮುಂದೋದು ಹೆಂಗಾಗತ್ತೆ ಅಂತಂದರೆ ಬೆಂಕಿಯನ್ನು ಆರಿಸೋದಕ್ಕೆ ತುಪ್ಪ ಸುರಿದಾಗತ್ತೆ ಅಂತ ಒಂದು ಮಾತಾಡ್ತಾನೆ ಬೆಂಕಿ ಆರಿಸೋದಕ್ಕೆ ಏನು ಹಾಕಬೇಕು ಆಪ್ಷನ್ ಕೊಡಬೇಕಂತ ಈಗೆಲ್ಲ ಎಮ್ ಸಿ ಕ್ಯೂ ಟೈಪ್ ಈಗ ಅದಕ್ಕೂ ಆಪ್ಷನ್ ಕೊಡಬೇಕು ಮಕ್ಕಳಿಗೆ ಬೆಂಕಿ ಆರಿಸೋದಕ್ಕೆ ಏನು ಹಾಕಬೇಕು ನೀರು ಹಾಕಬೇಕು ತಾನೇ ತುಪ್ಪ ಹಾಕಿದರೆ ಏನಾಗುತ್ತೆ ಬೆಂಕಿ ಜಾಸ್ತಿ ಆಗತ್ತಲ್ವ ಅವನು ಹಾ ಅಭಿಪ್ರಾಯ ಹೇಳ್ತಾನೆ ಅಭಿಪ್ರಾಯದಲ್ಲಿರುವ ಅರ್ಥ ಏನು ಅಂತಂದರೆ ಆಸೆಯ ಹಿಂದೆ ಹೊರಟ್ರೆ ಅದು ಮುಕ್ತಾಯ ಇಲ್ಲ ನೋಡಿ ನಮ್ಮ ಲೈಫ್ ಬೆಳೆಯೋದೇ ಹಂಗೆ ಟೂ ವೀಲರ್ ಇದ್ದರೆ ಟೂ ವೀಲರ್ ಇದ್ದವನಿಗೆ ಫೋರ್ ವೀಲರ್ ಬೇಕು ಅಂತ ಆಸೆ ಪಾಪ ಫೋರ್ ವೀಲರ್ ಬಂತು ಆದರೆ ಅದರೊಳಗೆ ಸ್ವಲ್ಪ ಎಸ್ ಯು ಇದ್ದರೆ ಒಳ್ಳೇದಿತ್ತು ಅಂತ ಆಸೆ ಅದರೊಳಗೆ ಹೈಎಂಡ್ ಇದ್ದರೆ ಒಳ್ಳೇದಿತ್ತು ಅಂತ ಆಸೆ ಅದರಿಂದ ಬಿಡೋಣ ಇದು ಅಂದೇ ಸಾಕು ಅಲ್ವಾ ಒಂದು ಏನೂ ಇಲ್ಲದೆ ಇರೋ ಮೊಬೈಲ್ ಇದ್ದರೆ ಒಂದು ರೀತಿ ಆ ಮೊಬೈಲಲ್ಲಿರೋ ಆಪ್ಷನ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಆಪ್ಷನ್ಸ್ ಇದ್ದಿದ್ದು ಬರಲಿ ಅದೊಂದಿದ್ದರೂ ಒಳ್ಳೆಯದು ಒಟ್ಟು ಕೊನೆಗೆ ಎಲ್ಲಿಗೆ ಮುಡ್ತದೆ ಮನಸ್ಸು ಅಂತಂದರೆ ನನ್ನಲ್ಲಿ ಯಾವುದಿದೆಯೋ ಅದೊಂದು ಚೆನ್ನಾಗಿಲ್ಲ ಉಳಿದವರಲ್ಲಿ ಎಲ್ಲರಲ್ಲಿ ಇದ್ದಿದ್ದು ತುಂಬ ಚೆನ್ನಾಗಿದೆ ಹೌದು ಅಲ್ವಾ ಮನಸ್ಥಿತಿ ಬದುಕು ಹಾಗಾಗೇ ಸೋಲೋದು ಬದುಕಿನ ಬವಣೆ ಹೆಚ್ಚಾಗೋದೇ ಇಲ್ಲಿ ಬೇರೆಯವರಲ್ಲಿರೋದು ಪಕ್ಕದ ಮನೇಲಿ ಚೆನ್ನಾಗಿದೆ ನನ್ನ ಮನೆಯಲ್ಲಿರೋ ಚೆನ್ನಾಗಿಲ್ಲ ಒಂದೇ ಸಸಿ ಅದೇ ಸಸಿಯನ್ನೇ ಒಟ್ಟಿಗೆ ಬಿತ್ತಿದ್ದಾರೆ ಅದೇ ಸೇಮ್ ಆಗಿ ಹೂ ಬಿಟ್ಟಿದೆ ಆದರೂ ನನಗೆ ಸಮಾಧಾನ ಆಗೋದು ಪಕ್ಕದ ಮನೆ ಇದರೊಳಗೆ ತುಂಬ ಚೆನ್ನಾಗಿ ಅರಳಿದೆ ನಮ್ಮ ಮನೆಯಲ್ಲಿ ಬಿಟ್ಟು ಹೂವು ಚೆನ್ನಾಗಿದೆ ಇದು ಹೂವಿನಲ್ಲಿರುವ ಸಮಸ್ಯೆ ಅಲ್ಲ ಹೂವಿನ ಅರಳುವಿಕೆಯಲ್ಲಿರುವ ಸಮಸ್ಯೆ ಅಲ್ಲ ಮನಸ್ಸಿನ ಹೊರಳುವಿಕೆ ಬ ಮನಸ್ಸಿನ ನರಳುವಿಕೆಯಲ್ಲಿರುವ ಸಮಸ್ಯೆ ಮಕ್ಕಳ ಹಾಗಾಗಿ ಕೃಷ್ಣ ಒಂದು ಅದ್ಭುತವಾದ ಮಾತೇಳ್ತಾನೆ ವಸ್ತುವಿನಲ್ಲಿ ಸುಖ ಹುಡುಕಿದರೆ ಸೋಲ್ತೀರ ವಸ್ತುವಿನಲ್ಲಿ ಸುಖ ಹುಡುಕಿದ್ರೆ ಸೋಲ್ತೀರ ಆತ್ಮಾನಂ ಆತ್ಮನಿ ನಿನ್ನೊಳಗಿರುವಂತಹ ಮನಸ್ಸಿನಲ್ಲಿ ನೀನು ಸುಖ ಹುಡುಕು ಆಗ ನೀನು ಗೆಲ್ತೀಯ ಬದುಕು ಆಗ ಬವಣೆ ಆಗೋದಿಲ್ಲ ಬದುಕು ಬವಣೆಯನ್ನು ಹೊಂದೋದು ಯಾವಾಗ ಅಂತಂದರೆ ಮನಸ್ಸು ಬೇರೆಯ ಯಾವುದು ವಸ್ತುವಿನಲ್ಲಿ ಸುಖ ಹುಡುಕಿದಾಗ ನಾವು ಮೊಬೈಲ್ನಲ್ಲಿ ಸುಖ ಹುಡುಕ್ತೀವಿ ನಾವು ಬೈಕ್ನಲ್ಲಿ ಸುಖ ಹುಡುಕ್ತೀವಿ ನಾವು ವೆಹಿಕಲಲ್ಲಿ ಸುಖ ಹುಡುಕ್ತೀವಿ ನಾವು ಮನೆ ಕಟ್ಟೋದ್ರಲ್ಲಿ ಸುಖ ಹುಡುಕ್ತೀವಿ ನಾವು ನಮ್ಮ ಸಂಬಂಧಗಳಲ್ಲಿ ಸುಖ ಹುಡುಕ್ತೀವಿ ನಾವು ಬೇರೆ ಬೇರೆ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಸುಖ ಹುಡುಕ್ತೀವಿ ಸಾಧನೆ ಸೋತರೆ ಸುಖ ಸೋಲುತ್ತೆ ಬದುಕು ನಿರ್ನಾಮಾಗಿ ಹೋಗುತ್ತೆ ವಸ್ತು ಹಾಳಾದರೆ ಮನಸ್ಸು ದುರ್ಬಲಗೊಳ್ಳುತ್ತೆ ವಸ್ತುವಿನಲ್ಲಿ ಸುಖ ಹುಡುಕಿದರೆ ಸಮಸ್ಯೆ ಇರೋದೇನು ಅಂತಂದರೆ ವಸ್ತು ಬದಲಾದರೆ ಮನಸು ಬದಲಾಗುತ್ತೆ ಆದರೆ ಮನಸ್ಸಿನ ಒಳಗೆ ನೀವು ಸುಖ ಹುಡುಕಿದರೆ ಯಾವ ಬದಲಾವಣೆ ಇಲ್ಲ ಅದಕ್ಕೆ ಹೇಳ್ತಾನೆ ಅನಪೇಕ್ಷ ಅಪೇಕ್ಷೆಯನ್ನು ಕಡಿಮೆ ಮಾಡಿಕೊಂಡು ಶುಚಿ ಶುಚಿಯಾಗಿ ಶುದ್ಧವಾದಂತಹ ಅಂತಃಕರಣದೊಂದಿಗೆ ದಕ್ಷ ಮನ ಮನಸ್ಸನ್ನು ಪ್ರಬಲವಾಗಿಸಿಕೊಂಡು ಅನಪೇಕ್ಷ ಶುಚಿರ್ ದಕ್ಷಃ ಉದಾಸೀನಃ ಒಂದರ್ಥದಲ್ಲಿ ಆಗ ಹೇಳಿದಾಗೆ ಎಲ್ಲಿಯೂ ಅಟ್ಯಾಚ್ಮೆಂಟ್ ಇಲ್ಲದೆ ಎಲ್ಲದರ ಜೊತೆಗೆ ತಟಸ್ಥವಾದಂತಹ ನೆಲೆಯಲ್ಲಿಟ್ಕೊಂಡು ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ ವ್ಯಥೆ ಎನ್ನುವುದನ್ನು ದೂರ ಮಾಡ್ಕೊಂಡು. ನಿರ್ಮಮೋ ನಿರಹಂಕಾರ ಮಮಕಾರ ಮತ್ತು ಅಹಂಕಾರಗಳನ್ನು ಬಿಟ್ಟು ನೀವು ಬದುಕ್ತೀರಿ ಅಂತಾದರೆ ಆ ಬದುಕು ಭಗವದ್ಗೀತೆ ಹೇಳಿದ ಬದುಕಾಗುತ್ತೆ ಅರ್ಜುನನಿಗೆ ಇದ್ದದ್ದು ಯಾವುದು ಅಂತಂದರೆ ಮಮಕಾರ ಇತ್ತು ಇವರು ನನ್ನ ಅಜ್ಜ ಇವರು ನನ್ನ ಸಹೋದರರು ಅವರು ಇವರೆಲ್ಲ ಮಮಕಾರ ಇತ್ತು ಅದಕ್ಕೆ ಹೇಳ್ದ ನಿರ್ಮಮನಾಗಿ ಯುದ್ಧ ಮಾಡಪ್ಪ ಆಗ ಯಾವುದು ಸಮಸ್ಯೆ ಇಲ್ಲ ಆಮೇಲೆ ನಾನು ಯುದ್ಧ ಮಾಡ್ತೀನಿ ಅಂತ ಒಂದು ಅಹಂಕಾರ ಇತ್ತು ಅದಕ್ಕೆ ಕೃಷ್ಣ ಚಾಟೇಡ್ ಬೀಸ್ದ ಎಲ್ಲ ಸತ್ ಹೋಗಿದ್ದಾರೆ ನೀನು ನಿಮಿತ್ತ ಮಾತ್ರವ ಸೌವ್ಯ ಸಹಚನಂತ ಒಂದು ಮಾತಾ ಇದೆ ಮಾತಿದೆ ನೀನು ಕೇವಲ ನಿಮಿತ್ತ ನಿಮಿತ್ತ ಮಾತ್ರ ನಿನ್ನದೇನಿಲ್ಲ ಎಲ್ಲ ಸತ್ತು ಹೋಗಿದ್ದಾರೆ ಅಂತ ಆ ಸತ್ತು ಹೋಗಿದ್ದಾರೆ ಅಂತ ಅವ್ರಿಗೆ ತೋರಿಸೋದಕ್ಕೆ ಆದ ದರ್ಶನವೇ ವಿಶ್ವರೂಪ ದರ್ಶನ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ್ರು ಆ ಕೃಷ್ಣ ಅಂತ ವಿಶ್ವರೂಪ ತೋರಿಸಿದಾಗ ಅವನು ಹೇಳ್ತಾನೆ ಮಹಾರಾಯ ಈ ವಿಶ್ವರೂಪ ಸಾಕು ನೀನು ಕಾಮನ್ ಆಗಿ ನಾರ್ಮಲ್ ಕೃಷ್ಣ ಹಾಗೂ ನನಗೆ ನೋಡ್ಲಿಕ್ಕಾಗಲ್ಲ ಹೆದರಿಕೆ ಆಗ್ತಾ ಇದೆ ಎಲ್ಲ ಸತ್ತು ಹೋಗಿದೆಲ್ಲ ನೋಡ್ಬಿಟ್ಟ ಅವನು ಮುಂದಾಗುವುದು ಕಂಡುಹಯ್ತು ಮುಂದಾಗುವುದನ್ನು ಕಾಣುವುದಕ್ಕೆ ವಿಶ್ವರೂಪ ಅಂತ ಹೇಳೋದು ಹಿಂದಾದದ್ದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ವಿಶ್ವರೂಪ ಅಂತ ಹೇಳೋದು ವರ್ತಮಾನದಲ್ಲಿ ನಿಂತು ಭವಿಷ್ಯವನ್ನು ಭೂತಕಾಲವನ್ನು ಯಾರು ಸರಿಯಾಗಿ ಕನೆಕ್ಟ್ ಮಾಡ್ತಾನೋ ಅವನಿಗೆ ಭಗವಂತ ಅಂತ ಹೇಳೋದು ಅವನು ಯಾರೂ ಆಗ್ಬೋದು ಆ ಭಗವತ್ ಅವನು ಮುಂದೆ ವಿಶ್ವರೂಪವಾಗಿ ಕಂಡ್ತು ಆ ವಿಶ್ವರೂಪ ನೋಡಿದ ಮೇಲೆ ಆಮೇಲೆ ಹೇಳ್ತಾನೆ ಸುದೂರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಎನ್ಮ ಕೃಷ್ಣ ಹೇಳ್ತಾನೆ ಇದು ಯಾರಿಗೆಲ್ಲ ಕಂಡು ಕಂಡವರಿಗೆಲ್ಲ ನೀನು ನೋಡಿದೆಯಾ ಅಂತ ಹೇಳ್ತಾನೆ ನೋಡೋದಕ್ಕೆ ಅವನಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೂಡ ಅವನು ಕೊಟ್ಟಿರ್ತಾನೆ ಹೀಗೆ ಗೀತೆ ನಮಗೆ ಜಂಜಾಟದಿಂದ ಮುಕ್ತವಾದ ಬದುಕನ್ನು ಬೋಧಿಸ್ತದೆ ಆ ಜಂಜಾಟ ಹೆಂಗೆ ಬರುತ್ತೆ ಅನ್ನೋದನ್ನು ಬೋಧಿಸುತ್ತೆ ಜಂಜಾಟ ಇರೋದು ಯಾಕೆ ಅಂತಂದರೆ ನಮ್ಮಲ್ಲಿ ಹೆಚ್ಚು ಕಾಮಕ್ರೋಧಗಳಿರೋದ್ರಿಂದ ಅದನ್ನು ಹೇಳಲಿಕ್ಕೆ ಹೊರಟೆ ಒಬ್ಬ ಸೌಬರಿ ಅಂತ ಒಬ್ಬ ಮಹರ್ಷಿಯಿಂದ ಈ ಕತೆ ನೋಡಿ ಬಹಳ ಪುರಾಣದ ಒಂದು ವಿಶಿಷ್ಟವಾದ ಕತೆ ಸೌಭರಿ ಅಂತ ಒಬ್ಬ ಒಬ್ಬ ಋಷಿಯಿಂದ ನೀರೊಳಗೆ ಹನ್ನೆರಡು ವರ್ಷ ತಪಸ್ ಮಾಡ್ದ ಹನ್ನೆರಡು ವರ್ಷ ತಪಸ್ಸಿನಲ್ಲಿದ್ದಾಗ ತಪಸ್ ಮುಗಿತಾ ಇದ್ದಂತೆ ನೀರೊಳಗೆ ಇದ್ದ ಒಂದು ವಿಶೇಷ ಕಾಣಿತು ಏನು ಅಂತಂದರೆ ಆ ಮೀನುಗಳು ಒಂದಷ್ಟು ಮೀನುಗಳು ಅವನು ಸುತ್ತಮುತ್ತ ಓಡಾಡ್ತಾ ಇದ್ವು ಆ ಮೀನುಗಳನ್ನು ನೋಡಿದಾಗ ಒಂದು ದೊಡ್ಡ ಮೀನಿತ್ತು ಆ ಮೀನಿನಿಂದ ಉಳಿದ ಅನೇಕ ಮೀನುಗಳು ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ವು ಇವನು ಆಶ್ಚರ್ಯದಿಂದ ಗಮನಿಸಿದ ಓಹೋ ಹಾಗಾದ್ರಿಂದ ಏನೋ ಸಂಬಂಧ ಇರಬೇಕು ಅಂತ ಯೋಚನೆ ಮಾಡಿದ ಆಮೇಲೆ ಯೋಚನೆ ಮಾಡಿದಾಗ ಅವುಗಳ ಚಲನವಲನೆಲ್ಲ ಗಮನಿಸಿದಾಗ ಗೊತ್ತಾಯಿತು ಅವನ ಅಂತಕ್ಷುವಿಗೆ ಗೊತ್ತಾಯಿತು ಓ ಇವನು ಈ ಮೀನುಗಳ ರಾಜ ಮೀನಿಗೊಂದು ಹೆಂಡತಿ ಇದ್ದಾಳೆ ಮೀನಿನ ಸಾ ನೂರಾರು ಮಕ್ಕಳಿದ್ದಾರೆ ಅವರೆಲ್ಲರ ಜೊತೆಗೆ ಚೆನ್ನಾಗಿದ್ದಾನೆ ಇಮಿಡಿಯೇಟ್ ಅವನ ಮನಸ್ಸು ಬದಲಾಯಿತು ಹನ್ನೆರಡು ವರ್ಷ ತಪಾಸು ಮಾಡಿದ ಅವನ ಮನಸ್ಸು ಬದಲಾಯಿತು ವಿರಾಗಿ ಆಗಬೇಕು ಅಂತಿದ್ದಂತಹ ಆ ಸೌಧರಿ ನಾನು ಮದುವೆ ಆಗಬೇಕು ಅಂತ ಹೊರಟ ವಿರಾಗಿ ಆಗಿದ್ದ ನನಗೆ ಜೀವನ ಸಂಸಾರದ ಜೀವನ ಬೇಡ ಸನ್ಯಾಸ ಜೀವನ ಆಗ್ಬೋದು ಅಂತ ಹನ್ನೆರಡು ವರ್ಷ ತಪಸ್ ಮಾಡಿದ ಒಂದು ಮನಸ್ಸು ಬದಲಾಯಿತು ಬದಲಾದ ಮೇಲೆ ಏನಾಯಿತು ಅಂತಂದರೆ ಇಮ್ಮಿಡಿಯೇಟ್ ನೀರಿನ ಹೊರಗಡೆ ಬಂದು ಅದು ಅಯೋಧ್ಯ ನಗರದ ಒಳಗಡೆ ಒಬ್ಬ ರಾಜ ಮಾಂದಾತ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಜನ ಆಸ್ಥಾನಕ್ಕೆ ಆ ರಾಜನಿಗೆ ಹೆದರ್ಕೋಬೇಡಿ ಐವತ್ತು ಹೆಣ್ಣು ಮಕ್ಕಳಿದ್ರು ಎಷ್ಟೋ ಐವತ್ತು ಹೆಣ್ಣು ಮಕ್ಕಳಿದ್ರು ಡೈರೆಕ್ಟಾಗಿ ಏನು ಮಾಡ್ದೆ ಅಂತಂದರೆ ತನ್ನ ಅಭಿಪ್ರಾಯವನ್ನು ಹೇಳ್ದ ನೋಡು ರಾಜ ನಾನೊಬ್ಬ ಹನ್ನೆರಡು ವರ್ಷ ತಪಸ್ ಮಾಡಿದ್ದೀನಿ ತಪಸ್ಸು ಮಾಡಿ ಈಗ ಮುಗೀತಾ ಇರಬೇಕಿದ್ರೆ ಹೀಗೆ ನೋಡಿದ್ದೇನೆ ನನಗೂ ಮದುವೆ ಆಗಬೇಕು ನಿನಗೆ ಐವತ್ತು ಜನ ಹೆಣ್ಮಕ್ಕಳಿದ್ದಾರೆ ಯಾರನ್ನಾರು ಒಬ್ರನ್ನು ಕೊಟ್ಟು ನನಗೆ ಮದುವೆ ಮಾಡಬೇಕು ನೀನು ಅಂತ ಆರ್ಡರ್ ಮಾಡಿಬಿಟ್ಟ ರಾಜ ನಿನಗೆ ಇವನು ರೂಪ ನೋಡೇ ಆಶ್ಚರ್ಯ ಆಯಿತು ಅಯ್ಯೋ ಅವನು ಹನ್ನೆರಡು ವರ್ಷದಿಂದ ಏನು ಏನು ದೇಹ ಏನಾಗಿತ್ತು ನೀರೊಳಗಿದ್ರೆ ಏನಾಗುತ್ತೆ ಒಂದು ತಾಸು ನೀರೊಳಗೆ ಕೈ ಇದ್ದರೆ ಕೈಯ ಚರ್ಮದ ಬಣ್ಣ ಬದಲಾಗುತ್ತೆ ಇಡೀ ಮೈ ಬಣ್ಣವೇ ಬದಲಾಗಿದೆ ಅಂತಹ ಆ ಮಾ ಸೌಬರಿಗೆ ಹೆಂಗಪ್ಪ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಇವರು ರಾಜಕುಮಾರಿಯವರು ಇವನು ಹನ್ನೆರಡು ವರ್ಷ ಗೆಡ್ಡೆಗಳಿಸಿಕೊಂಡು ಏನೂ ಇಲ್ಲ ದೇಹದಲ್ಲಿರೋದೇನು ಸುಮ್ಮನೆ ಬಾಡಿ ಅಂದರೆ ಐ ಮೀನ್ ಏನಿದೆ ಬೋನ್ಸ್ ಅನ್ನೋದೆ ಮತ್ತೇನಿಲ್ಲ ಇರುವ ಚರ್ಮ ಎಲ್ಲ ಏನಾಗಿದೆ ಪೂರ್ತಿ ಸುಖಗೆಟ್ಟವಾಗಿದೆ ಇವನಿಗೆ ಹೆಂಗಪ್ಪ ಮಕ್ಕಳನ್ನ ಕೊಟ್ಟು ಮದುವೆ ಮಾಡೋದು ಅಂತ ಯೋಚನೆ ಮಾಡ್ದ ಇವನು ತಪಸ್ವಿ ಆಗಿದ್ದ ತಪಸ್ಸು ಅಂದರೆ ಮಕ್ಕಳೇ ಬೇರೆ ಏನಿಲ್ಲ ನಮ್ಮ ಮೈಂಡ್ ಹೆಚ್ಚು ಕಾನ್ಸಂಟ್ರೇಷನ್ ಪವರನ್ನು ಪಡೆದುಕೊಳ್ಳೋದಕ್ಕೆ ತಪಸ್ಸು ಅಂತ ಹೇಳೋದು ಬೇರೆ ಏನಿಲ್ಲ ಇವನಿಗೆ ಅರ್ಥ ಆಯಿತು ಓಹೋ ಇವನೇನು ಯೋಚನೆ ಮಾಡ್ತಾ ಇದ್ದಾನೆ ನನಗೆ ಹೆಂಗೆ ಮಕ್ಕಳನ್ನ ಕೊಡಬೇಕು ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾನೆ ಗೊತ್ತಾಯಿತು ಆಗೇನು ಮಾಡ್ದ ಅಂತಂದರೆ ಅವನಿಗೆ ಒಂದು ಆಪ್ಷನ್ ಕೊಟ್ಟ ಏನು ಆಪ್ಷನ್ ಅಂತಂದರೆ ನೋಡು ಐವತ್ತು ಜನ ಹೆಣ್ಮಕ್ಳಿದ್ದಾರೆ ನಿನಗೆ ಐವತ್ತು ಜನರಲ್ಲಿ ನಾನು ಒಪ್ಪಿದ ಹೆಣ್ಣನ್ನು ಮದುವೆ ಆಗೋದು ಸಮಸ್ಯೆ ಆದರೆ ಅವರಲ್ಲೇ ಯಾರಾದರೂ ಒಪ್ತಾರೆ ಅಂತ ಆದರೆ ಮಾತ್ರ ಮದುವೆ ಆಗ್ತೀನಿ ಇಲ್ಲದೆ ಬೇಡ ಅಂತ ಹೇಳಿದೆ ರಾಜನಿಗೆ ಹೋಗ್ತಾ ಇದ್ದ ಜೀವ ಬಂದಾಗಾಯಿತು ಹೆಂಗಿದ್ರು ಇವನನ್ನು ರಿಜೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು ಇವರು ಪಾಶ್ ಆಗಿ ಅರಮನೆಯಲ್ಲಿ ಬೆಳೆದವರು ಇವನು ಪಾಪ ಕೆಟ್ಟೆಗಣಿಸಿ ತಿನ್ಕೊಂಡು ಬದುಕೊಂಡಿದ್ದವನು ಹೆಂಗೆ ಆಯ್ತು ಹೆಂಗಿದ್ರು ಆಗಲ್ಲ ಅಂತ ಅಂದ್ಕೊಂಡು ಆಯಿತು ಅಂತ ಅಂತಃಹುರದಲ್ಲಿದ್ದರು ದೊಡ್ಡ ಅಂತಃಪುರ ಐವತ್ತು ಜನ ಹೆಣ್ಣುಮಕ್ಕಳನ್ನು ಒಂದು ಮನೆಯಲ್ಲಿಟ್ಟಿದ್ದ ಅರಮನೆಯಲ್ಲಿ ಅಂತಃಪುರಕ್ಕೆ ಒಬ್ಬ ಸಹಾಯಕರ ಜೊತೆಗೆ ಕಳುಹಿಸಿಕೊಟ್ಟ ತಪಸ್ವಿಯಾಗಿದ್ದ ರಾಜನ ತನ್ನ ಕುರಿತಾಗಿ ರಾಜನ ಆ ಮನೋಧೋರಣೆಯನ್ನು ಅರ್ಥ ಮಾಡ್ಕೊಂಡಿದ್ದಂತಹ ಸೌಬರಿ ಆ ಅರಮನೆಗೆ ಹೋಗುವ ಮೊದಲು ಏನಾಗ್ಬಿಟ್ಟಿದ್ದ ತುಂಬ ಸ್ಮಾರ್ಟ್ ಆಗಿಬಿಟ್ಟಿದ್ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಒಬ್ಬ ಸ್ಫುರದ್ರೂಪಿ ಹುಡುಗನಾಗಿ ಹೋದ ಈ ಕರ್ಕೊಂಡು ಹೋದವನು ನೀವು ನಾನು ನೋಡಲಿಲ್ಲ ಹೋಗಿ ಹೆಣ್ಮಕ್ಳಿಗೆ ರಾಜ ಹೇಳಿದ್ದ ನೋಡಿ ಮಕ್ಕಳೇ ಒಬ್ಬ ಈಗೊಬ್ಬ ಬಂದಿದಾನೆ ಅವನು ನಿಮ್ಮಲ್ಲಿ ಮದುವೆ ಆಗಲಿಕ್ಕೆ ಅಂತ ಬಂದಿದ್ದಾನೆ ಯಾರು ಬೇಕಿದ್ದರೂ ಅವನನ್ನು ಮದುವೆ ಆಗ್ಬೋದು ಅಂತ ಹೇಳ್ದೆ ಇವನು ಬಿಟ್ಟ ಅವನು ಪಾಡಿ ಅವನು ನೋಡಲೇ ಇಲ್ಲ ಇವನು ಬದಲಾವಣೆ ಆಗಿದೆ ಐವತ್ತು ಜನ ಹೆಣ್ಣುಮಕ್ಕಳು ಏನು ಮಾಡಿದರು ಅಂತಂದರೆ ನಾನು ಮದುವೆ ಆಗ್ತೀನಿ ನಾನು ಮದುವೆ ಆಗ್ತೀನಿ ಅಂತ ಹಠ ತಪಸ್ಸಿನ ಶಕ್ತಿ ಆಯಿತು ರಾಜನಿಗೆ ತಲೆ ದಿಸಿ ಆಯಿತು ಹೆಂಗಪ್ಪ ಇವರಿಂದ ಮದುವೆ ಮಾಡಿಕೊಡ್ಲಿ ಮಾತು ಕೊಟ್ಟು ಬಿಟ್ಟಿದ್ದೀನಿ ಅಯೋಧ್ಯ ನಗರ ರಾಜ ಸೂರ್ಯವಂಶಧವನ್ನು ಕೊಟ್ಟು ಮಾತಿಗೆ ತಪ್ಪಾರ್ದು ಏನು ಮಾಡೋದು ಆಯಿತು ಅಂತ ಮದುವೆ ಮಾಡಿ ಮದುವೆ ಆದ ಮೇಲೆ ಕರೆದುಕೊಂಡು ವಿಶ್ವಕರ್ಮರಿಗೆ ಹೇಳಿ ಐವತ್ತು ಮಕ್ಕಳಿಗೆ ಐವತ್ತು ಬೇರೆ ಬೇರೆ ಮನೆ ಮಾಡ್ದ ಎಲ್ಲ ವ್ಯವಸ್ಥೆ ಮಾಡ್ದ ಅರಣ್ಯದಲ್ಲಿ ದೊಡ್ಡದಾದ ಒಂದು ಕಾಂಪ್ಲೆಕ್ಸ್ ಇವತ್ತು ಹೇಳ್ತೀವಲ್ಲ ಏನು ಅಪಾರ್ಟ್ಮೆಂಟ್ ಆಗಡೆ ಸೌಬರಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಕಟ್ಟೆ ಅವರಿಗೆಲ್ಲ ಉಳಿದುಕೊಳ್ಳಿಕ್ಕೆ ತ್ರೀ ಬಿ ಎಚ್ಗೆನ ಫೋರ್ ಬಿ ಎಚ್ಗೆನ ಏನೋ ಒಂದಷ್ಟು ವ್ಯವಸ್ಥೆ ಮಾಡಿಕೊಟ್ಟ ಆ ವ್ಯವಸ್ಥೆಯಲ್ಲಿ ಬದುಕೊಂಡಿದ್ರು ಮನೆಯಲ್ಲಿ ಇದ್ದ ರಾಜನಿಗೆ ಉದ್ವೇಗ ಹೆಚ್ಚಾಯಿತು ಐವತ್ತು ಜನರಿಗೆ ಮದುವೆ ಆಗಿದ್ದಾನೆ ಇವನ ನೋಡ್ರಿ ಹಿಂಗಿದ್ದಾನೆ ಹೆಂಗೆ ಬದುಕೊಂಡಿರ್ಬೋದು ಒಂದು ದಿವಸ ಉಳಿದವರಿಗೆಲ್ಲ ರಾಜ್ಯಭಾರ ವಹಿಸ್ಕೊಟ್ಟು ಒಮ್ಮೆ ಹೆಣ್ಮಕ್ಳಿಗೆ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಬಂದ ಬಂದಾಗ ಆಶ್ಚರ್ಯ ಆಯಿತು ರಾಜನಿಗೆ ರಾಜ ಅವನಿಗೆ ಸರೆಂಡರ್ ಆದ ಯಾರಿಗೆ ಸೌಬರಿಗೆ ಆಯಿತಾ ಇಷ್ಟ ಆಯ್ತು ಐವತ್ತು ಜನ ಹೆಣ್ಮಕ್ಳು ಜೊತೆಗೆ ಒಳ್ಳೆ ರೀತಿಯಲ್ಲಿ ಬದುಕೊಂಡಿದ್ದಾರೆ ಈ ಸೌಬರಿ ಮಹಾತ್ಮ ಅಂದ್ ಗೊತ್ತಾಯಿತು ಅವನಿಗೆ ನಮಸ್ಕಾರ ಮಾಡಿ ಹೊರಟ ಇಷ್ಟ ಆದಮೇಲೆ ಏನಾಯಿತು ಅಂತಂದರೆ ಕಹಾನಿ ಅಭಿ ಪಿಕ್ಚರ್ ಅಭಿ ಬಾಕಿ ಹೇ ಬದುಕಿಗೆ ಬೇಕಾದದ್ದು ಅಲ್ಲೇ ಇರೋದು ತತ್ವ ಆ ಕಥೆಯಲ್ಲಿ ಏನಾಗ್ಬಿಡತ್ತೆ ಅವನ ಜೀವನದಲ್ಲಿ ಅಂತಂದರೆ ಐವತ್ತು ಜನರಿಗೆ ಮಕ್ಕಳು ಹುಟ್ಟಿದ್ರು ಒಂದಷ್ಟು ಮಕ್ಕಳು ಹುಟ್ಟಿದ್ರು ಒಂದು ನೂರಾರು ಮಕ್ಕಳು ಹುಟ್ಟಿರ್ಬೋದು ಹಾಗಲ್ಲ ನಿಮ್ಮ ಅಜ್ಜ ಅಜ್ಜಿ ಕಾಲಘಟ್ಟದಲ್ಲೇ ನಿಮಗೆ ಯೋಚನೆ ಮಾಡಿದ್ರು ಗೊತ್ತಿರತ್ತೆ ಅಂತ ಅಂದ್ಕೊಳ್ತೀನಿ ಮಿನಿಮಮ್ ಅಂದರೆ ಒಂದು ಡಜನ್ ಮಕ್ಕಳು ಹುಡ್ತಾಯಿದ್ರು ಹೌದೌದು ಹ್ಞೂ ಈಗ ಕಾಲು ಅರ್ಧ ಮುಕ್ಕಾಲು ಎಲ್ಲ ಇದೆ ಈಗ ಬಿಡಿ ಹಾಂ ಆಗ ಒಂದು ಹನ್ನೆರಡು ಹದಿನಾಲ್ಕು ಜನ ಹುಡ್ತಿದ್ರು ಒಂದು ಎರಡು ಮೂರು ವಿಕೆಟ್ ಮೊದಲೇ ಹುಟ್ಟಿದ ತಕ್ಷಣ ಹೋಗ್ತಿತ್ತು ಬದುಕೊಂಡಿದ್ದು ಮಧ್ಯದಲ್ಲಿ ಒಂದು ಎರಡು ಮೂರು ವಿಕೆಟ್ ಹೋಗ್ತಿತ್ತು ಒಂದು ನಾಲ್ಕಾರು ಮಕ್ಕಳು ಉಳಿತಾಯಿತ್ತು ಆ ಕಾಲದಲ್ಲಿ ಪಾಪ ಈ ದಡಾರ ಸಿಡುಗು ಅದೆಲ್ಲ ಇರಲಿಲ್ಲ ರೋಗ ನಿರೋಧಕ ಶಕ್ತಿಗಳಿರಲಿಲ್ಲ ಹಾಗಾಗಿ ಆಗಾಗ್ತಾಯಿತ್ತು ಏನೇ ಆದರೂ ಒಂದು ಕುಟುಂಬ ಇರ್ತಾಯಿತ್ತು ಇವನಿಗೂ ಕಥೆಯಲ್ಲಿ ಬರೋದು ಸ್ಕಂದ ಪುರಾಣದದು ಅದ್ರೊಳಗೆ ಹೇಳಿದಾಗೆ ಹೇಳಿದ್ರೆ ನಿಮಗೆ ಒಮ್ಮೆ ಏನು ಹಾಡ್ ಬಿ ಸ್ಟಾಪ್ ಆಗುತ್ತೆ ಹಂಗಾಗ ಹೇಳ್ತಾ ಇಲ್ಲ ಅವರು ಹೇಳೋ ಪ್ರಕಾರನೇ ಹೇಳೋದಿದ್ದರೆ ಪ್ರತಿಯೊಬ್ಬರಿಗೆ ಐವತ್ತೈವತ್ತು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿಡೋಣ ಕಥೆಯಲ್ಲಿ ತುಂಬ ಏನು ಅಂತಂದರೆ ಇವತ್ತಿನಿಂತು ಯೋಚನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನೇ ಇರಲಿ ಮುಂದೆರೋದು ನೀತಿ ಬದುಕಿಗೆ ಬೇಕಾಗಿದ್ವಿ ಕಾಮದ ಬಗ್ಗೆ ಇದ್ದ ನೀತಿ ಯಾತಿಯ ಕತೆ ಹಾಗೆ ಇರೋದರಿಂದ ಹೇಳ್ತಾ ಇದ್ದೀನಿ ಐವತ್ತು ಜನ ಮಕ್ಕಳು ಐವತ್ತು ಜನರಿಗೂ ತುಂಬ ಮಕ್ಕಳು ಒಂದು ಸಾವಿರಾರು ಮಕ್ಕಳನ್ನು ಪಡ್ಕೊಳ್ತಾನೆ ಪಡ್ಕೊಂಡ್ಮೇಲೆ ಒಂದು ದಿವಸ ತನ್ನ ಹೆಂಡತಿಯರ ಜೊತೆಗೆ ಕುಳಿತ ಆ ಸೌಬರಿ ಯೋಚನೆ ಮಾಡ್ದ ಏನು ಅಂತಂದರೆ ಮಕ್ಕಳು ಹುಟ್ಟಿದರು ಎಷ್ಟು ಚೆನ್ನಾಗಿದೆ ಇದೇ ಒಂದು ಯೂನಿವರ್ಸಿಟಿ ಈಗ ಬೇರೆ ಕಾಲೇಜಿಗೆ ಕಳಿಸೋದಲ್ಲ ಮನೆಯಲ್ಲೇ ಕಾಲೇಜ್ ಮಾಡಿದ್ರೆ ಆಯಿತು ಟೀಚರ್ಸ್ ಕರೆಸಿ ಪಾಠ ಮಾಡಿದ್ರೆ ಆಯಿತು ಪಾಠ ಮಾಡಿಸ್ಲಿಕ್ಕೆ ಆರಂಭ ಮಾಡಿದ ಅವರೆಲ್ಲ ತೊದಲು ನೃತ್ಯ ಆಡ್ತಾಯಿದ್ರು ಅವರೆಲ್ಲ ಚೆನ್ನಾಗಿ ಒಟ್ಟಿಗೆ ಏನು ಏನು ಆಟ ಆಡ್ತಾಯಿದ್ರು ಎಲ್ಲ ಒಟ್ಟಿಗೆ ಬಂದು ಇವನಿಗೆ ಕಾಟ ಕೊಡ್ತಾಯಿದ್ರು ಮಕ್ಕಳು ಏನು ಕಾಟ ಕೊಟ್ಟರೆ ಅಪ್ಪ ಅಮ್ಮನಿಗೆ ಸಂತೋಷ ಆಗುತ್ತೆ ಪ್ರ್ಯಾಕೆಟ್ನಲ್ಲಿ ಇವತ್ತಿನ ಅಪ್ಪ ಅಲ್ಲ ಕಾಟ ಕೊಟ್ಟರೆ ಸಿಟ್ಟು ಬರಲಿಕ್ಕೆ ಆರಂಭ ಆಗುತ್ತೆ ಆ ಕಾಲದಲ್ಲಿ ಆಗಿತ್ತು ಮಕ್ಕಳು ಯಾಕೆ ಅಂದರೆ ಬೇರೆ ಏನಿರಲಿಲ್ಲ ಆಗ ಅದೇ ಚೆನ್ನಾಗಿತ್ತು ಈಗ ನಮಗೆ ಉಳಿದಿದೆಲ್ಲ ಡಿಸ್ಟರ್ಬೆನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಹೀಗೆ ಆಯಿತು ಆದಮೇಲೆ ಏನಾಯಿತು ಅಂತಂದರೆ ಯೋಚನೆ ಮಾಡಿದ್ರು ಇವ್ರಿಗೆ ಮಕ್ಕಳು ಹುಟ್ಟಿ ಈ ಯೂನಿವರ್ಸಿಟಿ ಮತ್ತು ದೊಡ್ಡ ಆಗುತ್ತೆ ಐ ಮೀನ್ ಈ ಮನೆ ಇನ್ನೂ ದೊಡ್ಡ ಆಗುತ್ತೆ ಇವ್ರಿಗೆ ಮಕ್ಕಳು ಹುಡ್ತಾರೆ ಅವರು ದೊಡ್ಡ ಆದರು ಅವ್ರ ದೊಡ್ಡ ಆಗಿ ಅವರಿಗೆ ಮದುವೆ ಮಾಡಿಸ್ತೀನಿ ಒಂದೊಂದೂವರೆ ಸಾವಿರ ಜನರಿಗೆ ಸಾಮೂಹಿಕ ವಿವಾಹ ಸಾರ್ವಜನಿಕ ವಿವಾಹ ಕಾರ್ಯಕ್ರಮ ಮಾಡಿ ಅವ್ರಿಗೆ ಮಕ್ಕಳು ಹುಟ್ಟುತ್ತಾರೆ ಒಂದು ಮೂರು ತಲೆಮಾರು ಯೋಚನೆ ಮಾಡ್ದ ಈ ಮಕ್ಕಳು ಹೆಂಗಿದ್ದಾರೆ ಇನ್ನೂ ಏನು ಹಾಲುಗಲ್ಲದ ಹಸುಳೆಗಳು ಅಂದರೆ ಏನು ಇನ್ನೂ ಅಂಬೆಗಾಲು ಇಡ್ತಾ ಇದಾರೆ ಇವನಿಗೆ ಮೂರು ತಲೆಮಾರು ಮುಂದೆ ಯೋಚನೆ ಆಯಿತು ಇವ್ರಿಗೆ ಮಕ್ಕಳು ಹುಟ್ಟಿದ್ರೆ ಹೆಂಗಿರ್ತಾರೆ ಅವ್ರು ಇವ್ರ ಜೊತೆಗೆ ಸೇರ್ಕೊಂಡ್ರೆ ಹಂಗಿರ್ತಾರೆ ಎಲ್ಲ ಒಟ್ಟಿಗೆ ಇದ್ರೆ ಹೆಂಗಿರ್ತದೆ ಅದು ಇದು ಅಂತ ನೂರಾರು ಯೋಚನೆ ಬರ್ಲಿಕ್ಕೆ ಆರಂಭ ಆಗ ಶಾಕ್ ಹೊಡೆದಾಗ ಐತೆ ಅವನಿಗೆ ಅಬ್ಬ ಅಹೋ ಸಂಸಾರಸ್ಯ ವಿಸ್ತಾರ ಅಂತ ಹೇಳ್ದ ಹಬ್ಬ ಈ ಸಂಸಾರಕ್ಕಿರುವ ಶಕ್ತಿನೇ ಈ ಕುಟುಂಬಕ್ಕಿರುವ ಶಕ್ತಿನೇ ಬೇಡವೇ ಬೇಡ ಸಹವಾಸವೇ ಬೇಡ ಒಂದು ಮೀನಿನ ಸಂಸಾರ ನೋಡಿ ನಾನು ಇಷ್ಟು ಯೋಚನೆ ಮಾಡಿದೆ ಮೂರು ತಲೆಮಾರು ಮುಂದೆ ಯೋಚನೆ ಮಾಡಿದೆ ಐವತ್ತು ಜನ ಹೆಣ್ಮಕ್ಳನ್ನ ಕಟ್ಟಿಕೊಂಡೆ ಹನ್ನೆರಡು ವರ್ಷ ತಪಸ್ ಮಾಡಿದ ಪೂರ್ತಿ ಏನಾಯಿತು ಹೊರಟು ರೀಸನ್ ಯಾವುದಾಗಿದ್ರೆ ಕಾಮ ಪ್ರೀತಿ ಕಾಮಕಿರುವ ಶಕ್ತಿ ಎಷ್ಟು ಅಂತ ಯೋಚನೆ ಮಾಡಿ ಭಗವದ್ಗೀತೆ ಹೇಳೋದು ಇದನ್ನೇ ಕಾಮಯೇಶ ಕ್ರೋಧಯೇಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ ವಿಚ್ಛೇನ ಮಿಹ ವೈರಿಣ ಮೂರನೇ ಅಧ್ಯಾಯದಲ್ಲಿ ನಲವತ್ತು ನಲವತ್ತೊಂದನೇ ಶ್ಲೋಕ ಇದೆ ಕಾಮ ಕ್ರೋಧಗಳು ನಮ್ಮ ಮನಸ್ಸಲ್ಲಿ ಹುಟ್ಟಿದರೆ ಹುಟ್ಟಿರುತ್ತೆ ಇವುಗಳು ನಮ್ಮ ವೈರಿಗಳು ಅಂತ ಹೇಳ್ತಾನೆ ಒಂದು ನಾಲ್ಕೈದು ಕಡೆಯಲ್ಲಿ ಹೇಳ್ತಾನೆ ಈ ಮಾತನ್ನು ಕೃಷ್ಣ ಆದ್ದರಿಂದ ವೈರಿಗಳು ಅಂತ ತಿಳಿಯಿರಿ ಅವರನ್ನು ಯಾವತ್ತೂ ಸಾಕುವ ಕೆಲಸ ಮಾಡಬೇಡಿ ಅವು ನಮಗೆ ಸಾಕು ಬೇಕು ಮಾಡ್ತವೆ ಅವುಗಳನ್ನು ಕಂಟ್ರೋಲ್ ಮಾಡಿ ಅನ್ನೋದು ಬದುಕಿಗೆ ಭಗವದ್ಗೀತೆ ಕೊಡುವ ಭಾಳ ದೊಡ್ಡ ಪಾಠ ಹಾಗಾಗಿ ಸೌಬರಿ ಕಥೆಯನ್ನು ಯಯಾತಿ ಕಥೆಯನ್ನು ಹೇಳಿದೆ ಅವನು ಆಮೇಲೆ ಏನು ಮಾಡ್ತಾನೆ ಅಂತಂದರೆ ಅವರಿಗೆ ಕೊಡಬೇಕಾದ ಸಂಸ್ಕಾರ ಎಲ್ಲ ಕೊಟ್ಟು ಅವರು ದೊಡ್ಡವರಾದಮೇಲೆ ಪುನಃ ತನ್ನ ಐವತ್ತು ಜನ ಹೆಂಡತಿಯರ ಜೊತೆಗೆ ಪುನಃ ವೈರಾಗ್ಯದ ಕಡೆಗೆ ಸಾಗಿ ಹೋಗ್ತಾನೆ ಅಂತ ಕಥೆಯಲ್ಲಿ ಬರುವ ಹಾಗಾಗಿ ಒಟ್ಟು ನಾನಿವತ್ತು ಏನು ಒಂದೂವರೆ ಗಂಟೆ ಈಗ ಏನು ಅವಕಾಶ ಆಗ್ತಾಯಿದೆ ಒಟ್ಟು ಭಗವದ್ಗೀತೆ ಮತ್ತು ಬದುಕು ಎನ್ನುವಲ್ಲಿ ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳಿದ ವಿಷಯ ಪಾಯಿಂಟ್ ಯಾವುದು ಅಂತಂದರೆ ನಮ್ಮ ಮನಸ್ಸು ವಿಪರೀತವಾಗಿ ಸ್ವೇಚ್ಛೆಯಲ್ಲಿದೆ ಕಾಮದ ಒಳಗೆ ಬಿದ್ದು ಒದ್ದಾಡ್ತಾಯಿದೆ ಆ ಕಾಮದಿಂದ ಹೊರಗೆ ಬರುವಂತಹ ಕೆಲಸವನ್ನು ನೀವು ಮಾಡಿ ಆಮೇಲೆ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದಷ್ಟು ಕ್ರೋಧ ತುಂಬಿಕೊಂಡಿದೆ ಆ ಕ್ರೋಧದಿಂದ ಹೊರಗಡೆ ಬಂದು ಒಂದು ಸಮಚಿತ್ತತೆಯನ್ನು ಬೆಳೆಸ್ಕೊಳ್ಳಿ ಅದಕ್ಕೆ ಇಂತಹ ನೈತಿಕ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರುವಂತಹ ಶಿಬಿರಗಳನ್ನು ಬಳಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸೋಲು ಬಂದಿದೆ ಎನ್ನುವುದನ್ನು ಸೋಲು ಬಂದಾಗ ಕುಗ್ಬೇಡಿ ಸೋಲನ್ನು ವಿಸ್ತಾರ ಮಾಡಿ ಸವಾಲಾಗಿ ಸ್ವೀಕರಿಸುವಂತಹ ಮನೋದೃಢತೆಯನ್ನು ನೀವು ಪಡೆದುಕೊಳ್ಳಿ ಆ ಮುಖೇನ ಮುಂದಿನ ಜೀವನ ನಿಮ್ಮದು ಚೆನ್ನಾಗಿರಲಿ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಶೇಷವಾದಂತಹ ಅವಕಾಶಕ್ಕೆ ಪ್ರಾಂಶುಪಾಲರಿಗೆ ಸಂಘಟಕರಾದಂತಹ ಸಂತೋಷ ಅವರಿಗೆ ಹಾಗೂ ಕಾಲೇಜಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂತಹ ಧನ್ಯವಾದವನ್ನು ಹೇಳ್ತೇನೆ ಇಲ್ಲಿವರೆಗೆ ಒಂದೂವರೆ ಗಂಟೆ ನಮ್ಮನ್ನು ವಿಶೇಷವಾಗಿ ಸಹಿಸಿಕೊಂಡಂತಹ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಿಮ್ಮ ಜೀವನ ಚೆನ್ನಾಗಿರ್ತಿ ಎನ್ನುವ ಸದಾಶಯದೊಂದಿಗೆ ನನ್ನ ಮಾತಿಗೆ ಮಂಗಲವನ್ನು ಇಳಿತಾ ಇದ್ದೇನೆ ಯತ್ರ ಯೋಗೇಶ್ವರ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾನೀತಿರ್ಮ ತಿರ್ಮಮ ಶಾಂತಿ ಶಾಂತಿ ಶಾಂತಿ ನಮಸ್ಕಾರ